ये मो, ये श्री ತಮೋ ಬಂಧಮೋಕ್ಷ ಯಸ್ಮ್ರಹರುದ್ರ ಪ್ರಪತಿ ಸೀಷಶತ್ರುವತ್ಮಕ ವಿಷ್ಣೋವ್ಯಸ್ತಮಸ್ತ ಸಕಲಗುಣನೋಷ್ಯಪೇತ ಪೂರ್ಣಾನಯೋ ಯೋಗ ಗುರುರಿ ಪರಮಶ್ಚಿಂತ ಮಹಂತಂ ಜನ್ಮಸ್ತನ್ವಯಿತರತಾಚೇಷ್ನಸ್ವರ ತೇನೆ ಬ್ರಹ್ಮಹೃದಯವೇ ಮುಖ್ಯಂತ್ಯ ಸೂರಯ ತೇಜೋವಾರೀಭೃದ ಯಥವಿಮಯ್ ತ್ರಸರ್ಗೋ ಮೃಷಾ ಧಾಂಸ್ವೇನ ಸದಾ ನಿರಸ್ತುಹಕ್ಯಂಪರೀಮವಿಜ್ಞಾನವೈರಗ್ಯಪರೈಶ್ವರ್ಯ ಶಾಲಿನ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರನುಡಮೂಕೋಪಿ ವಗ್್ಮೀಜಮತಿರ ಪುರ್ಜಾತೆಮೂಲ ಸಕಲವಚನಚೇತೋ ದೇವತ ಭಾರತೀ ಸಹ ಮಮವತ ಸಿಂ ಸನ್ನಿಧಿ ಮಾನಸೆ ನಮೋಸ್ತು ತತ್ಪಿ ದೇವಾ ವಿಷ್ಣುಭಕ್ತಿಪಾಯ ಧರ್ಮರ್ಗೇ ಪ್ರೇರೆಯದು ನೌಮಿನ್ಯಸುಧಾಕೃಜಯ ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಗಮಬ್ ವಂದೇ ಹಂಸವರನ್ ರಘುತ್ತಮಗುರೂನ್ ವೈದಘ್ಯಪಾರಾಂ ನಿಧೀನ್ ಶ್ರೀಸತ್ಯವ್ರತರೇಂದ್ರ ಮುನಿಪನ್ ಸದ್ಬೋಧಸಧ್ಯಾನಪಿಜ್ಞಕರಬ್ ಜೋತ್ಥಾನ್ ಪಂಚಾಶ್ವರ್ಷಪೂಜ್ತೋದೀರ್ಥಾರ್ಯಾರ ಉಚ ವದಂತೇಯಂಸಿ ಬಹೂ ನಿ ಬ್ರಹ್ಮವಾಕಲ್ಪ ಪ್ರಾಧಾನಮೋಕ ಮುಖ್ಯತೃಷ್ಣ ಜಗತ್ತಿನಲ್ಲಿ ಅನೇಕ ವಿದ್ವಾಂಸರಿದ್ದಾರೆ ಶ್ರೇಯಸ್ಸಾಧನವಾದದ್ದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ ಅವರೆಲ್ಲರೂ ಕೂಡ ಆಗಿದ್ದರೆ ತಲೆಕಡಿಸಿಕೊಳ್ಳುವ ಅಗತ್ಯ ಇಲ್ಲ ವೇದಗಳನ್ನು ಪ್ರಮಾಣ ಅಂತ ನಾನು ನಂಬಿದ್ದೇನೆ ಆದರೆ ಎಲ್ಲರೂ ಬ್ರಹ್ಮವಾದಿಗಳೇ ಅವರು ವೇದವಾದಿಗಳೇ ವೇದವಿದ್ವಾಂಸರಾಗಿಯೂ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಶ್ರೇಯಸ್ಸಾಧನವನ್ನು ಹೇಳಿದಾಗ ಎಲ್ಲವೂ ಸರಿ ಯಾವುದಾದರೂ ಒಂದನ್ನು ಮಾಡಬಹುದು ಅಂತ ವಿಕಲ್ಪವನ್ನು ನಾನು ಅರ್ಥ ಮಾಡಿಕೊಳ್ಳಬೇಕಾ ಅಥವಾ ಅವುಗಳ ಎಲ್ಲವೂ ಪ್ರಧಾನವೇ ಯಾವುದನ್ನೂ ಬಿಡುವಂತೆಯೇ ಇಲ್ಲ ಎಲ್ಲರೂ ಹೇಳಿದ ಸಾಧನೆಗಳನ್ನು ನಾವು ಸಮಾನವಾಗಿ ಆಚರಣೆ ಮಾಡಲೇಬೇಕೇ ಅಥವಾ ಅವುಗಳಲ್ಲಿ ಯಾವುದಾದರೂ ಒಂದು ಪ್ರಧಾನವಾದದ್ದು ಇನ್ನುಳದ್ದು ಅಪ್ರಧಾನ ಸಹಕಾರಿ ಅಂತ ಹೀಗೆ ತಿಳಿಯಬೇಕೇ ಹೇಗೆ ತಿಳಿಯಲಿ ಅಂತ ಕೇಳ್ತಾನೆ ವಿಕಲ್ಪ ವಿಕಲ್ಪ ಅಂದರೆ ಹತ್ತರಲ್ಲಿ ಯಾವುದಾದರೂ ಒಂದನ್ನು ಮಾಡಬಹುದು ಅಂತ ಚಾಯಿಸಿಕೊಟ್ಟಿದ್ದಾರಾ ಅಥವಾ ಪ್ರಾಧಾನ್ಯಂ ಹತ್ತೂ ಸಮಾನವಾಗಿ ಸಮಪ್ರಧಾನವಾಗಿ ಬೇಕಾ ಅಥವಾ ಹತ್ತರಲ್ಲಿ ಒಂದು ಮುಖ್ಯ ಇನ್ನೂ ಒಂಬತ್ತು ಅದಕ್ಕೆ ಸಹಕಾರಿ ಅಂತ ಹೀಗೆ ತಿಳಿಯೋದ ಭವತೋದಾಹೃತ ಸ್ವಾಮಿನ್ ಭಕ್ತಿಯೋಗೋನಪೇಕ್ಷಿತ ನರಸ್ಯ ಸರ್ವತಃ ಸಂಗಮ್ ಏನತ್ವಯ್ಯ ವಿಷಿನ್ಮನಃ ಆದರೆ ನೀನು ಮಾತ್ರ ಭಕ್ತಿಯೋಗವೇ ಪ್ರಧಾನ ಅನ್ನೋ ಹಾಗೆ ಹೇಳಿಬಿಟ್ಟಿದ್ದೀಯಾ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದ್ದಾರೆ ನೀನು ಮಾತ್ರ ಭಕ್ತಿಯೋಗವನ್ನೇ ಪ್ರಧಾನ ಅಂತ ಹೇಳ್ತೀಯ ಆ ಭಕ್ತಿಯೋಗವೂ ಎಂಥದ್ದು ಅನಪೇಕ್ಷಿತ ಅದಕ್ಕೆ ಯಾವ ಅಪೇಕ್ಷೆಯೂ ಇಲ್ಲ ನಿರಪೇಕ್ಷವಾಗಿ ಸ್ವತಂತ್ರವಾಗಿ ಅತ್ಯುತ್ತಮ ಸಾಧನ ಅಂತ ನಿನ್ನ ಅಭಿಪ್ರಾಯ ನವಿದ್ಯತೆ ಅಪೇಕ್ಷಿತಮ್ ಎಸ್ಸೆ ಯಾವುದಕ್ಕೆ ಇನ್ನೊಂದು ಸಾಧನದ ಅಪೇಕ್ಷೆ ಇಲ್ಲ ಅಂತಹ ಶ್ರೇಷ್ಠವಾದ ಒಂದೇ ಒಂದು ಸಾಧನ ಅಂದರೆ ಭಕ್ತಿಯೋಗ ಇದು ನಿನ್ನ ಅಭಿಪ್ರಾಯ ಆದರೆ ಉಳಿದ ಬ್ರಹ್ಮವಾದಿಗಳು ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ ನಿರಸ್ಯ ಸರ್ವತಃ ಸಂಗಮ್ ಏನತ್ವಯ್ಯಾವಿಷೇನ್ಮನಃ ಯಾವ ಭಕ್ತಿಯೋಗ ನಮ್ಮಲ್ಲಿ ಇದ್ದರೆ ಯಾವ ಪದಾರ್ಥಗಳಲ್ಲಿಯೂ ನಮಗೆ ಆಸಕ್ತಿ ಇರೋದಿಲ್ಲ ದೇವರಲ್ಲಿ ನಿಜವಾದ ಭಕ್ತಿ ಇದ್ದ ವ್ಯಕ್ತಿಗೆ ಇನ್ನುಳದ ವಸ್ತುಗಳು ಸಂಪರ್ಕದಲ್ಲಿ ಬಂದರೂ ಅವುಗಳಲ್ಲಿ ಆಸಕ್ತಿ ಇರೋದಿಲ್ಲ ಸಂಪರ್ಕಕ್ಕೆ ಹೋಗೋದಿಲ್ಲ ಅನಿವಾರ್ಯವಾಗಿ ಸಂಪರ್ಕದಲ್ಲಿ ಬಂದರೂ ಅದರಲ್ಲಿ ಇವನಿಗೆ ಆಸಕ್ತಿ ಇರೋದಿಲ್ಲ ಅಂತಹ ಭಕ್ತಿಯೋಗ ಅದು ಶ್ರೇಷ್ಠ ಸಾಧನ ಅಂತ ನೀನು ಹೇಳಿದ್ದೀಯ ಇಲ್ಲಿ ಒಂದು ಪ್ರಮೇಯವನ್ನು ಶ್ರೀನಿವಾಸ ತೀರ್ಥರು ಹೇಳ್ತಾರೆ ಕೃಷ್ಣ ಪರಮಾತ್ಮನಾದರೂ ಇದನ್ನು ಹೇಗೆ ಹೇಳ್ತಾನೆ ಅಂತ ಭಕ್ತಿಯೋಗ ಒಂದೇ ಒಂದು ಸಾಧನ ಅಂತ ಕೃಷ್ಣನಾದರೂ ಹೇಳಿಲ್ಲಲ್ಲ ವೈರಾಗ್ಯ ಬೇಕು ಇನ್ನನೇಕ ಸಾಧನಗಳು ಬೇಕು ಧರ್ಮಗಳು ಧರ್ಮಾನುಷ್ಠಾನಾದಿಗಳೆಲ್ಲ ಬೇಕು ಅಂತ ಅದಕ್ಕೆ ಶ್ರೀನಿವಾಸ ತೀರ್ಥರಂದರು ಭಕ್ತಿಯೋಗದ ನಂತರ ಇನ್ನೇನು ಬೇಕಾಗಿಲ್ಲ ಅಂತ ಭಕ್ತಿಯೋಗ ಬರೋದಕ್ಕೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಕು ಯಜ್ಞೆಯಾಗಾದೆ ಕರ್ಮಗಳೂ ಬೇಕು ಕರ್ಮಣಾಜ್ಞಾನ ಮಾತನೋತಿ ಆ ಪರೋಕ್ಷ ಜ್ಞಾನ ಮಹಾತ್ಮ್ಯ ಜ್ಞಾನ ಇದ್ರೇ ಆಮೇಲೆ ಅದು ಸ್ನೇಹದ ಜೊತೆಗೆ ಸೇರಿಕೊಂಡಾಗ ಭಕ್ತಿ ಇಂಥಾಗ್ತದೆ ಹಾಗಾದರೆ ಕರ್ಮಗಳೂ ಬೇಕು ಇಂದ್ರಿಯ ನಿಗ್ರಹಾದಿಗಳೂ ಬೇಕು ವೈರಾಗ್ಯ ಬೇಕು ಮನಸ್ಸಿನ ನಿಗ್ರಹವೂ ಬೇಕು ಎಲ್ಲವೂ ಬೇಕೇ ಆದರೆ ಅಪರೋಕ್ಷ ಜ್ಞಾನವೂ ಮೋಕ್ಷಕ್ಕಾಗಿ ಆದರೆ ಭಕ್ತಿಯ ನಂತರ ಇನ್ನೇನು ಬೇಕಾಗಿಲ್ಲ ಅಂತ ಯಾವ ಭಕ್ತಿಯದು ಅಪರೋಕ್ಷ ಜ್ಞಾನವಾದ ಮೇಲೆ ಬರುವ ಅತಿಪರಿಪಕ್ವ ಭಕ್ತಿ ಅಂತ ಹೇಳುತ್ತಾರೆ ಆ ಭಕ್ತಿ ಟೀಕಾಕೃತ್ಪಾದರು ಸುಧಾದಲ್ಲಿ ಹೇಳುವುದು ಭಕ್ತಿಯ ಪರಾಕಾಷ್ಠ ಅಂತ ನ್ಯಾಯ ದೀಪಿಕೆಯಲ್ಲಿ ಟೀಕಾಕೃತ್ಪಾದರೂ ಅದನ್ನು ಅತಿಪರಿಪಕ್ವ ಭಕ್ತಿ ಅಂತ ಕರೆದಿದ್ದಾರೆ ಸುಧಾದಲ್ಲಿ ಭಕ್ತಿ ಪರಾಕಾಷ್ಠ ಅಂತ ಕರೆದಿದ್ದಾರೆ ಒಂದೇ ಎರಡು ಆ ಭಕ್ತಿಯ ಪರಾಕಾಷ್ಠೆ ಏನಿದೆ ಅಥವಾ ಅತಿಪರಿಪಕ್ವ ಭಕ್ತಿ ಏನಿದೆ ಅದು ಮೋಕ್ಷಕ್ಕೆ ನೇರ ಸಾಧನ ಅದಾದ ಮೇಲೆ ಇನ್ನೇನು ಬೇಕಾಗಿಲ್ಲ ಮಧ್ಯದಲ್ಲಿ ಈ ಅಭಿಪ್ರಾಯದಲ್ಲಿ ಉದ್ಧವ ಕೃಷ್ಣನನ್ನು ಸರಿಯಾಗೇ ಅರ್ಥ ಮಾಡಿಕೊಂಡು ಕೃಷ್ಣನ ಮಾತಿನ ಭಾವವನ್ನು ಸರಿಯಾಗಿ ತಿಳಿದು ಹೇಳುತ್ತಾನೆ ಭಕ್ತಿಯೋಗ ಅನಪೇಕ್ಷಿತ ಅಂತ ಹಾಗಾದರೆ ಮೊದಲಿಗೆ ಶ್ರವಣ ಬೇಕು ಮನನ ಬೇಕು ನಿಧಿಧ್ಯ ಬೇಕು ಅಪರೋಕ್ಷ ಜ್ಞಾನ ಬೇಕು ಎಲ್ಲ ಬೇಕೇ ಬೇಕು ಇವೆಲ್ಲದರ ಕೊನೆಯ ಫಲ ಭಕ್ತಿಯೋಗ ಆ ಭಕ್ತಿಯೋಗ ಮತ್ತಿನ್ಯಾವುದರ ಸಹಾಯ ತೆಗೆದುಕೊಳ್ಳಬೇಕಾಗಿಲ್ಲ ಕೊನೆಗೇನು ಅತಿಪರಿಪಕ್ವ ಭಕ್ತಿ ಬರ್ತದೆ ಅದರಿಂದ ಮೋಕ್ಷವಾಗ್ತದೆ ಅದಾದ ಮೇಲೂ ದೇವರ ಪ್ರಸಾದ ಬೇಕೇ ಬೇಕಲ್ಲ ಅಂತ ಮತ್ತೆ ಪ್ರಶ್ನೆ ಅದು ದೇವರಿಗೆ ಸಂಬಂಧಪಟ್ಟದ್ದು ನಾವು ಗಳಿಸಬೇಕಾದ ಸಾಧನಗಳಲ್ಲಿ ಭಕ್ತಿಯೋಗ ಕೊನೆಯದು ಅದರಿಂದ ದೇವರು ಪ್ರಸನ್ನನಾಗಿ ಮೋಕ್ಷವನ್ನು ಕೊಡ್ತಾನೆ ಅದು ನಾವು ಗಳಿಸಬೇಕಾದ ಸಾಧನ ಅಲ್ಲ ದೇವರು ನಮ್ಮ ಮೇಲೆ ಮಾಡಬೇಕಾದದ್ದಷ್ಟೇ ನಾವು ಗಳಿಸುವ ಸಾಧನಗಳಲ್ಲಿ ಕೊನೆಯದು ಅತಿಪರಿಪಕ್ವ ಭಕ್ತಿ ಈ ಅಭಿಪ್ರಾಯದಲ್ಲಿ ಭಕ್ತಿಯೋಗವನ್ನು ಅನಪೇಕ್ಷಿತ ಯೋಗ ಎಂಬುದಾಗಿ ಕರೆದಿದ್ದಾರೆ ಸರಿ ಶ್ರೀ ಭಗವಾನ್ ವಾಚ ಪ್ರಲಯೇ ವಾಣಿಯಂ ವೇದಸಂಿತ ಬ್ರಹ್ಮಣೇ ಪ್ರೋಕ್ತ ಧರ್ಮೋ ಯಸ್ಯ್ಮದಾತ್ಮಕಃ ನಾನೇನು ಮಾಡಲಿ ಇಂದ ದೇವರು ನಾ ಹೇಳಿದ್ದಂತೂ ನಿನಗೆ ತಿಳಿದದಲ್ಲ ಅದೇ ನಿಜವಾದದ್ದು ಮತ್ತು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಾಗಿ ಹೇಳ್ತಾರಲ್ಲ ಅಂದರೆ ಅವರು ಸರಿಯಾಗಿ ತಿಳ್ಕೊಂಡಿಲ್ಲ ನಾನೇನು ಮಾಡಿದ್ದೆ ನಾನು ವೇದದಲ್ಲಿ ಹೇಳಿದ್ದು ಒಂದೇ ಹತ್ತು ತರಹ ಹೇಳಿಲ್ಲ ಕಾಲೇನ ನಷ್ಟ ಪ್ರಲಯೇ ವಾಣಿಯಂ ವೇದಿಸ ವೇದ ಸಂಯಿತ ವೇದ ಏನು ವಾಣಿ ಇದೆ ಇದನ್ನು ನಾನು ಉಪದೇಶ ಮಾಡಿದೆ ಆದರೆ ಬಹಳ ಕಾಲದಲ್ಲಿ ಕ್ರಮವಾಗಿ ಅದು ನಷ್ಟವಾಗಿದೆ ನಷ್ಟವಾಗಿದೆ ಅಂದರೆ ನಷ್ಟ ಲೋಕೇ ಪ್ರವೃತ್ತಿ ಶೂನ್ಯ ಪ್ರಲಯೇ ಕಾಲೇನ ಅಂತಿದೆ ಪ್ರಲಯ ಕಾಲೇನ ಅಂತ ಮಾಡ್ಕೋಬೇಕು ಅದನ್ನು ಇದ್ದೋದಲ್ಲ ಅದರ ಅಭಿಪ್ರಾಯ ಅಷ್ಟು ಮಧ್ಯ ಮಧ್ಯದಲ್ಲಿ ಆ ಉಪದೇಶದ ಪರಂಪರೆಯಿಂದ ಏನು ಯಥಾರ್ಥವಾದ ವಿಷಯ ಗುರುಗಳಿಂದ ಶಿಷ್ಯರಿಗೆ ಪರಂಪರೆಯಾಗಿ ಬರ್ತಾ ಇತ್ತೋ ಅದು ಮಧ್ಯದಲ್ಲಿ ನಷ್ಟವಾಗಿದೆ ಹೀಗಾಗಿ ಜನ ತಮ್ಮ ತಮ್ಮ ತಲೆಗೆ ತೋರಿದ್ದನ್ನು ವೇದಗಳಿಗೆ ವ್ಯಾಖ್ಯಾನ ಮಾಡ್ತಾ ಹೊರಟರು ಮಯಾದವು ಬ್ರಹ್ಮಣೇ ಪ್ರೋಕ್ತ ಧರ್ಮೋ ಯಸ್ಯಂ ಮಧಾತ್ಮಕಃ ಮೊಟ್ಟ ಮೊದಲಿಗೆ ನಾನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದೆ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಆ ಬ್ರಹ್ಮದೇವರಿಗೆ ನಾನು ಉಪದೇಶ ಮಾಡುವಾಗ ಶುದ್ಧವಾದ ಮದಾತ್ಮಕವಾದ ಧರ್ಮ ಮತ್ಸ್ವಾಮಿಕವಾದ ಮದುದ್ದೇಶಕವಾದ ಧರ್ಮ ನನ್ನ ಪ್ರೀತಿಗಾಗಿ ನನ್ನ ಪ್ರೇರಣೆಯಿಂದ ಮಾಡುವಂತಹ ಶುದ್ಧವಾದ ಧರ್ಮವನ್ನು ಆ ವೇದಗಳಲ್ಲಿ ನಾನು ಭಕ್ತಿರೂಪವಾದ ಧರ್ಮವೇ ಅದು ಅದನ್ನೇ ವೇದಗಳು ಪ್ರತಿಪಾದನೆ ಮಾಡುತ್ತದೆ ಅಂತ ನಾನು ಮೊದಲಿಗೆ ಹೇಳಿದೆ ಬ್ರಹ್ಮದೇವರಿಗೆ ಆದರೆ ಸತ್ವಗುಣ ರಜೋಗುಣ ತಮೋಗುಣ ಅಂತ ಮೂರು ಗುಣಗಳು ಪ್ರಕೃತಿಯಲ್ಲಿದ್ದದ್ದು ನಿಜ ಸತ್ವಗುಣದ ವೃದ್ಧಿ ಯಾರಿಗೆ ಇದೆ ಅವರಿಗೆ ಯಥಾರ್ಥ ಜ್ಞಾನ ಬರ್ತದೆ ರಜೋಗುಣದ ವೃದ್ಧಿ ಇದ್ದವರಿಗೆ ಮಿಶ್ರಜ್ಞಾನ ಬರ್ತದೆ ತಮೋಗುಣದ ವೃದ್ಧಿಯಾದವರಿಗೆ ಅಯಥಾರ್ಥ ಜ್ಞಾನ ಬರ್ತದೆ ಅವರವರ ಯೋಗ್ಯತೆ ಪೂರ್ವಕರ್ಮ ಹಾಗೂ ಅದ ಅದರ ಪರಿಣಾಮವಾಗಿ ಅವರಿಗೆ ಇರುವಂತಹ ಈ ರಜೋಗುಣ ತಮೋಗುಣಗಳ ಸಂಪರ್ಕದಿಂದ ಮಿಶ್ರ ತಿಳುವಳಿಕೆ ಅಥವಾ ಅಯಥಾರ್ಥವಾದ ತಿಳುವಳಿಕೆ ಇದ್ದವರಿಗೆ ಈ ನಿಜವಾದ ತತ್ವ ಗೊತ್ತಾಗಲಿಲ್ಲ ಸತ್ವಗುಣ ಇದ್ದವರಿಗೆ ಮಾತ್ರ ಉತ್ತಮ ಯೋಗ್ಯತೆ ಇದ್ದವರಿಗೆ ಶುಭಕರ್ಮಗಳನ್ನು ಮಾಡಿದವರಿಗೆ ಭಗವದನುಗ್ರಹದಿಂದ ಯಥಾರ್ಥ ಜ್ಞಾನದ ಪರಂಪರೆ ಅವರಿಗೆ ಲಾಭ ಮಾಡಿಕೊಟ್ಟಿದೆ ಇನ್ನುಳಿದವರಿಗೆ ಮಾಡಿಲ್ಲ ಆ ಬ್ರಹ್ಮದೇವರು ಯಾರಿಗೆ ಹೇಳಿದರು ಮನುವಿಗೆ ಹೇಳಿದರು ತೇನ ಪ್ರೋಕ್ತಾಚ ಪುತ್ರಾಯ ಮನವೇ ಪೂರ್ವಜಾಯಸ ಪೂರ್ವಜರಾದ ಸ್ವಯಂಭುವ ಮನುವಿಗೆ ಬ್ರಹ್ಮದೇವರು ಉಪದೇಶ ಮಾಡಿದರು ತೇನ ಭೃಗ್ವಾದಯೋ ಗೃಹನ್ ಶಬ್ದ ಬ್ರಹ್ಮ ಮಹರ್ಷಯ ಆ ಮನುವಿನಿಂದ ಭೃಗ್ವಾದಿಗಳು ಈ ವೇದಗಳನ್ನು ಉಪದೇಶವಾಗಿ ಪಡೆದರು ಅಂತ ಅತ್ಸರಿ ಮನುವನ್ನು ಪೂರ್ವಜ ಅಂತ ಹೇಗೆ ಕರದ ಕೃಷ್ಣ ಅಂತ ಒಂದು ಪ್ರಶ್ನೆ ರುದ್ರದೇವರು ಅಗ್ರೇ ಶಿವೋಹಂಭವಹ ಅಂತ ಹೇಳಿ ಅಹಂಕಾರಾಭಿಮಾನಿಯಾದ ರುದ್ರ ಮೊದಲಿಗೆ ಹುಟ್ಟಿದ ಅಂತಂತಾರೆ ಸ್ವಯಂಭವ ಮನು ಮೊದಲಿಗೆ ಹುಟ್ಟಿದ ಅಂತ ಈ ರೀತಿಯಾಗಿ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಅದಕ್ಕೆ ಶ್ರೀಮದಾಚಾರ್ಯರು ಹೇಳುತ್ತಾರೆ ರುದ್ರಮ ಇಂದ್ರಂ ಕುಮಾರಂಚ ವಿನೈವ ಅನ್ಯಾಗ್ರಜೋ ಮನುಹು ರುದ್ರದೇವರು ಇಂದ್ರ ಕುಮಾರ ಅಂದರೆ ಸನತ್ ಕುಮಾರ ಅಂದರೆ ಕಾಮ ಇಂದ್ರನಿಗೆ ಸಮಾನ ಯೋಗ್ಯತೆ ರುದ್ರದೇವರು ಇಂದ್ರದೇವರು ಇಂದ್ರದೇವರ ಸಮಾನ ಯೋಗ್ಯತೆಯು ಉಳ್ಳ ಕಾಮ ಇವರೆಲ್ಲರನ್ನ ಬಿಟ್ಟು ಇನ್ನಿಳಿದವರ ದೃಷ್ಟಿಯಲ್ಲಿ ಅಗ್ರಜ ಸ್ವಯಂಭುವ ಮನು ಅಂತ ಬ್ರಹ್ಮಪುತ್ರೇಶ್ವಾದಿ ಸೃಷ್ಟವು ಅನ್ಯಥಾತ್ವಂ ಪುನರ್ಜನೇಹಿ ಇತಿ ಸ್ಕಾಂದೇ ಆದಿ ಸೃಷ್ಟಿಯಲ್ಲಿ ಹೀಗಿದೆ ಅನಂತರ ಮುಂದಿನ ಸೃಷ್ಟಿಗಳಲ್ಲಿ ವ್ಯತ್ಯಾಸ ಆಗಬಹುದು ಆದರೆ ಆದಿ ಸೃಷ್ಟಿಯಲ್ಲಿ ಮಾತ್ರ ರುದ್ರ ಇಂದ್ರ ಕುಮಾರ ಇವರ ನಂತರನೇ ಸ್ವಯಂಭವ ಮನು ಯಾಕೆ ಅಷ್ಟು ಆಗ್ರಹ ಅಂದರೆ ಆದಿ ಸೃಷ್ಟಿಯಲ್ಲಿ ಯಾವ ಕ್ರಮದಲ್ಲಿ ಹುಟ್ಟಿದ್ದಾರೋ ಆ ಕ್ರಮದಲ್ಲಿ ಅವರ ತಾರತಮ್ಯ ಇದೆ ಹೀಗಾಗಿ ಸ್ವಯಂಭವ ಮನು ರುದ್ರದೇವರಿಗಿಂತಲೂ ಮೊದಲಿಗೆ ಹುಟ್ಟಿದ್ದಾನೆ ಅಂತಾಗಿಬಿಟ್ರೆ ಸ್ವಯಂಭವ ಮನುವೆ ರುದ್ರದೇವರಿಗಿಂತಲೂ ಉತ್ತಮ ಅಂತಾಗಬೇಕಾದೀತು ಅದಾಗಬಾರದು ಅನ್ನೋದಕ್ಕಾಗಿ ಈ ತತ್ವವನ್ನು ತಿಳಿಯಬೇಕು ಅಂತ ಹೇಳ್ತಾರೆ ಊರ್ವಸರು ಅದಕ್ಕೆ ಪ್ರಮಾಣ ಕೊಡ್ತಾರೆ ಪೂರ್ವಸೃಷ್ಟೌ ಪೂರ್ವಜಾಯೇ ತೇಧಿಕಾ ಸರ್ವತೋ ಗುಣೈ ಅನಾಧ್ಯ ಕಾಲೇಶು ಮುಕ್ತಾವಪ್ಪ ಯಥಾಕ್ರಮಂ ಇತಿ ನಿಬೇ ಪೂರ್ವಸೃಷ್ಟಿಯಲ್ಲಿ ಆದಿ ಸೃಷ್ಟಿಯಲ್ಲಿ ಯಾರು ಪೂರ್ವಜರೋ ಅವರು ಎಲ್ಲ ಗುಣಗಳಿಗಿಂತ ಗುಣಗಳಿಂದಲೂ ಉತ್ತಮರಾಗಿರ್ತಾರೆ ಹಾಗಾದರೆ ರುದ್ರದೇವರ ಬದಲಾಗಿ ಸ್ವಯಂಭೂಮನು ಪೂರ್ವಜ ಅಂತಾಗಿ ರುದ್ರ ಇಂದ್ರ ಕಾಮ ಇವರಿಗಿಂತಲೂ ಸ್ವಯಂಭೂಮನು ಉತ್ತಮ ಹಾಗಲ್ಲ ರುದ್ರ ಇಂದ್ರ ಕಾಮರಿಗಿಂತಲೂ ಸ್ವಯಂಭವಮನು ಅಧವನಾದದ್ದರಿಂದ ಅವನು ನಂತರ ಹುಟ್ಟಿದ್ದಾನೆ ಅಂತ ತಿಳಿಯಬೇಕು ಆದಿ ಸೃಷ್ಟಿಯಲ್ಲಿ ಅನಂತರದ ಸೃಷ್ಟಿಯಲ್ಲಿ ಯಾರಾದರೂ ಮೊದಲು ಹುಟ್ಲಿ ಆಮೇಲೆ ಹುಟ್ಲಿ ಅದು ತಾರತಮ್ಯಕ್ಕೆ ಲೆಕ್ಕ ಅಲ್ಲ ಇದು ಎಲ್ಲಿವರೆಗೆ ಈ ತಾರತಮ್ಯ ಉಳಿತದೆ ಅಂದರೆ ಅವರು ಹುಟ್ಟಿರ್ತಾರಲ್ಲ ಸಾಯೋವರೆಗೆ ಅಲ್ಲ ಅನಾದ್ಯನಂತ ಕಾಲೇಶು ಮುಕ್ತಾವಪಿ ಯಥಾಕ್ರಮಂ ಆದಿ ಸೃಷ್ಟಿಯಲ್ಲಿ ಯಾವ ಕ್ರಮದಲ್ಲಿ ಹುಟ್ಟುತ್ತಾರೋ ಅದರಿಂದ ಸೂಚಿತವಾದ ತಾರತಮ್ಯವೇನುಂಟೋ ಆ ತಾರತಮ್ಯ hage ಹೋಗೋದಿಲ್ಲ ಹಾಗೇ nibandhe ಇತಿ illi ಆದ್ದರಿಂದ ಇಲ್ಲಿ ಪೂರ್ವಜ ಅನ್ನೋ ಶಬ್ದಕ್ಕೆ ಮೂರನ್ನ ಅಂದರೆ ಅವನಿಗಿಂತಲೂ ಹಿರಿಯರನ್ನ ಬಿಟ್ಟು ಇನ್ನುಳಿದವರಿಗಿಂತಲೂ ಪೂರ್ವಜ ಅಂತ ಕಿಂದೇವಾಹ ಸಹಜವಾಗಿ ಹೀಗೆ ವ್ಯವಹಾರ ಮಾಡೋದುಂಟು ಬಹಳ ಹಳಬರಾದರೆ ಅವರಿಗಿಂತಲೂ halabaridru ಕೂಡ ಇವರು ಬಹಳ ಹಳಬರು ಅಂತೇವೆ ಯಾವ ಅಭಿಪ್ರಾಯದಲ್ಲಿ ಹೊಸ ಹುಡುಗರಿಗಿಂತಲೂ ಇವರು ಹಳಬರು ಅಂತ ಅರ್ಥ ಅವರಿಗಿಂತಲೂ ಹಿಂದೆ ಯಾರಿಲ್ಲ ಅಂತೇ ಅದಕ್ಕೆ ಅರ್ಥ ಆಗುವುದಿಲ್ಲ ಆ ಅರ್ಥದಲ್ಲಿ ಸ್ವಯಂಭವ ಮನುವಿನ ಹಿಂದೆ ಕೆಲವರೇ ಇದ್ದಾರೆ ಬಹಳ ಇಲ್ಲ ಅನ್ನೋದಕ್ಕಾಗಿ ಅವನನ್ನು ಪೂರ್ವಜ ಅಂತ ಕರೆದಿದ್ದಾರೆ ಆಮೇಲೆ ಹಾಗಾದರೆ ಬ್ರಹ್ಮದೇವರಿಂದ ಮನು ಉಪದೇಶ ಪಡೆದ ಭೃಗ್ವಾದಿ ಋಷಿಗಳು ಉಪದೇಶ ಪಡೆದರು ಆ ಋಷಿಗಳಿಂದ ಪಿತೃಗಳು ಇವರೆಲ್ಲರ ಪುತ್ರರಾದ ಕೇವಲ ಪಿತೃಪುತ್ರರು ಅಂತಲ್ಲ ಭೃಗ್ವಾದಿಗಳು ಪಿತೃಗಳು ಇವರ ಪು ದೇವ ದಾನವ ಗುಹ್ಯಕಾಹ ಮನುಷ್ಯಾಹ ಸಿದ್ಧ ಗಂಧರ್ವಾಹ ಸವಿದ್ಯಾಧರ ಚಾರಣಾಹ ಈ ಎಲ್ಲ ಜಾತಿಯ ಜನರು ವೇದಗಳನ್ನು ಅಧ್ಯಯನ ಮಾಡ್ತಾ ಬಂದರು ಕಿಂದೇವರು ಅಂತ ಕೆಲವರು ಕೆಲವು ದೇವತೆಗಳು ಅಂತ ಅರ್ಥ ಬರೆದಿದ್ದಾರೆ ಕೆಲವರು ಕಿಂದೇವ ಅನ್ನೋ ಶಬ್ದಕ್ಕೆ ಅಜಾನಜ ದೇವತೆಗಳು ಅಂತ ತಾಮ್ರಪ್ರಣಯ ಅರ್ಥ ಬರೀತಾರೆ ಕಿಂದೇವರು ಅಂತ ಅಜಾನಜ ದೇವತೆಗಳು ಕಿನ್ನರರು ನಾಗ ರಾಕ್ಷಸರು ಕಿಂಪುರುಷ ಕಿನ್ನರ ಕಿಂಪುರುಷ ಅನ್ನುವುದು ಒಂದೇ ಜಾತಿಯಲ್ಲಿರುವ ಅವಾಂತರ ಪ್ರಭೇದ ಹೀಗೆ ಬಹ್ವಸ್ತೇಶಾಂ ಪ್ರಕೃತಿಯೋ ರಜ ಸತ್ವ ತಮೋಭುವಃ ಈ ರೀತಿಯಾಗಿ ವಿದ್ಯಾಪರಂಪರೆ ನಡೆದು ಬಂತು ಅದರಲ್ಲಿ ರಜ ರಜೋಗುಣ ಸತ್ವಗುಣ ತಮೋಗುಣ ಹೀಗೆಲ್ಲ ಅವರವರ ಸ್ವಭಾವದ ಮೇಲೆ ಪರಿಣಾಮ ಮಾಡಿದ್ದುಂಟು ರಜೋಗುಣ ಸತ್ವಗುಣ ತಮೋಗುಣಗಳಿಂದಾಗಿ ಅವರವರ ಬುದ್ಧಿಯಲ್ಲಿ ವ್ಯತ್ಯಾಸವಾಗಿದೆ ಅನೇಕರಲ್ಲಿ ಯಾಕಂದರೆ ಇದರೊಳಗೆ ರಾಕ್ಷಸರು ಇದ್ದಾರೆ ಅಸುರರು ಇದ್ದಾರೆ ಅವರೆಲ್ಲ ತಮೋಗುಣದವರು ಅವರು ವೇದ ಬೋಧಿದರು ಮಹಾಭಾರತದೆಲ್ಲ ಬಂದದ್ದನ್ನು ನೀವು ಕೇಳ್ತಾ ಇದ್ದೀರಿ ಹರಿ ವೇದ ವಿದ್ವಾಂಸರವರಲ್ಲ ಅಸುರರು ಅಂದರೆ ಏನು ಸಾಮಾನ್ಯರಲ್ಲ ಕಷಪರ ಮಕ್ಕಳವರು ವೇದ ಪಂಡಿತರು ಅವರು ಯಜ್ಞ ಅಗಾದಿಗಳನ್ನು ಮಾಡುವವರು ಆದರೂ ತಮೋಗುಣ ಇದ್ದರಿಂದ ಅಪಾರ್ಥ ಮಾಡಿಕೊಂಡು ದುರ್ಮಾರ್ಗದಲ್ಲಿ ಅವರು ಪ್ರವೃತ್ತರಾಗಿ ತಮಸ್ಸನ್ನು ಹೊಂತಾರಷ್ಟೆ ಯಾಭಿರ್ಭೂತ ಭಿಧ್ಯತೆ ಭೂತಾಂ ಮತಯಸ್ತಾ ಯಥಾ ಪ್ರಕೃತಿಸಿತ್ರವಾಚಸ್ರವಂತಿ ಆ ಸತ್ವ ಪ್ರಕೃತಿ ರಜಃ ಪ್ರಕೃತಿ ತಮಃ ಪ್ರಕೃತಿಗಳು ಪ್ರಕೃತಿ ಅಂದರೆ ಇಲ್ಲಿ ಸ್ವಭಾವ ಅಂತರ್ಥ ಸಾತ್ವಿಕ ರಾಜಸ ಹಾಗೂ ತಾಮಸವಾದಂತಹ ಏನು ಅವರವರ ಸ್ವಭಾವ ಇದೆ ಆ ಸ್ವಭಾವಕ್ಕನುಗುಣವಾಗಿ ಅವರವರ ಬುದ್ಧಿಗಳಲ್ಲಿಯೂ ಭೇದ ಬರ್ತದೆ ಯಥಾ ಯಾಭಿರ್ಭೂತಾನಿ ಭಿಧ್ಯ ಭೂತಾನಾಂ ಮತಯಸ್ಥ ಜೀವರಾಶಿಗಳಲ್ಲಿ ಪ್ರಭೇದ ಅವರ ಬುದ್ಧಿಗಳಲ್ಲಿ ವೈವಿಧ್ಯ ಇದೆಲ್ಲದಕ್ಕೂ ಅವರವರ ಸ್ವಭಾವವೇ ಕಾರಣ ಆ ಸ್ವಭಾವಗಳ ಕಾರ್ಯವನ್ನು ಅಥವಾ ಆ ಸ್ವಭಾವಗಳಲ್ಲಿರುವ ಪ್ರಭೇದವನ್ನು ನಾವು ತಿಳಿಯುವುದು ಹೇಗೆ ಅಂದರೆ ರಜೋಗುಣ ಸತ್ವಗುಣ ತಮೋಗುಣಗಳಿದ್ದ ಯಥಾ ಪ್ರಕೃತಿಸಿತ್ರ ವಾಚಸ್ರವಂತಿ ಹೌದು ಅವರು ರಾಜಸರೇ ಇರಲಿ ಸಾತ್ವಿಕರೇ ಇರಲಿ ತಾಮಸರೇ ಇರಲಿ ವೇದಂತೂ ಒಂದೇ ಇದೆಯಲ್ಲ ಎಲ್ಲರಿಗೂ ಯಥಾರ್ಥ ಜ್ಞಾನನೇ ಬರಬೇಕಾಗಿತ್ತು ಯಾಕೆ ಬರಲಿಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ ಇಲ್ಲಿ ಸರ್ವೇಷಾಮಕ್ಕೆ ಸರ್ವಾನ್ ಪ್ರತಿ ದ್ವಿತೀಯ ಅರ್ಥ ಷಷ್ಠಿ ಯಥಾ ಪ್ರಕೃತಿ ಸರ್ವಾನ್ ಪ್ರತಿ ಚಿತ್ರವಾಚಸ್ರವಂತಿ ವೇದಗಳು ಹೀಗಿವೆ ಬಹಳ ವಿಚಿತ್ರವಾಗಿವೆ ಅವು ಯಾರ್ಯಾರ ಸ್ವಭಾವ ಹೇಗಿದೆ ಅವರವರಿಗೆ ಹಾಗಾಗಿ ಅರ್ಥವನ್ನು ಹೇಳ್ತಾ ಹೋಗ್ತದೆ ವೇದ ಅವರು ಸಾತ್ವಿಕರಾದರೆ ಯಥಾರ್ಥವಾದಂತಹ ಸತ್ಯವಾದ ತತ್ವವನ್ನೇ ಅವರಿಗೆ ತಿಳಿಸ್ತದೆ ಅದೇ ವೇದವನ್ನು ರಾಜಸರು ಓದಿದರೆ ಅವರಿಗೆ ಮಿಶ್ರಜ್ಞಾನನೇ ಬರ್ತದೆ ಅದೇ ವೇದಗಳನ್ನೇ ತಾಮಸರು ಓದಿದರೆ ಮಿಥ್ಯಾಜ್ಞಾನ ಬರ್ತದೆ ಅಂತಹ ಒಂದು ವಿಚಿತ್ರವಾದ ಶಕ್ತಿಯನ್ನು ವೇದಗಳಲ್ಲಿ ದೇವರು ಇಟ್ಟಿದ್ದಾನೆ ಆ ರೀತಿಯಾಗಿಯೇ ಅನಾದಿ ಕಾಲದಿಂದ ವೇದಗಳ ವ್ಯವಸ್ಥೆಯೇ ಇತಿಹಾಸ ಪುರಾಣಗಳು ಹಾಗೆಯೇ ಇವೆ ತತ್ರಾಪಿ ವಿಶೇಷವಾಗಿ ವೇದಗಳು ಕೆಲವು ಫೋಟೋಗಳು ಇರ್ತದಲ್ಲ ಹೀಗೆ ಹಿಡಿದ್ರೆ ಒಂಥರ ಕಾಣಿಸ್ತದೆ ಹೀಗಿಡಿದ್ರೆ ಇನ್ನೊಂದು ಥರ ಕಾಣಿಸ್ತದೆ ಹೀಗೆ ಹಿಡಿದ್ರೆ ಇನ್ನೊಂದು ಥರ ಕಾಣಿಸ್ತದೆ ಕೃಷ್ಣನೂ ಕಾಣಿಸ್ತಾನೆ ಕ್ರಿಸ್ತನು ಕಾಣಿಸ್ತಾನೆ ಮತ್ತೊಬ್ಬರು ಕಾಣಿಸ್ಬೋದು ಏನಾದರೂ ಕಾಣಿಸ್ಬೋದು ಎಲ್ಲ ಹೊರಗೆ ಮಾರಾಟ ಮಾಡ್ತಾರಲ್ಲ ಸತ್ವಗುಣ ರಜೋಗುಣ ತಮೋಗುಣ ಯಾಭಿರ್ಭೂತಾನಿ ಪೂಭಿಧ್ಯತೆ ಭೂತಾನ ಮತಯಸ್ತಾ ಯಥ ಪ್ರಕೃತಿ ಸರ್ವಂ ಚಿತ್ರ ಏಂ ಪ್ರಕೃತಿ ವೈಚಿತ್ರ್ಯಾಭಿಧ್ಯ ಮತಯೋ ನೃಣಂ ಪಾರಂಪರ್ಯೇಣ ಕೇಶಾಂಚಿತ ಪಾಖಂಡ ಮತಯೋಪರೆ ಅವರವರಿಗೆ ವಿಚಿತ್ರವಾದ ರೀತಿಯಲ್ಲಿ ವೇದಗಳು ಬೋಧನೆ ಮಾಡಿದರೆ ಅದಕ್ಕನುಗುಣವಾಗಿ ಅವರ ಮತಿಗಳಲ್ಲಿ ಸಹಜವಾಗಿ ವ್ಯತ್ಯಾಸ ಬಂದೇ ಬರ್ತದೆ ಇನ್ ಕೆಲವರಿಗೆ ಅಂದರೆ ಅದರಲ್ಲಿಯೇ ಕೆಲವರಿಗೆ ಸಾತ್ವಿಕರಿಗೆ ಮಾತ್ರ ಪಾರಂಪರ್ಯೇಣ ಕೇಶಾಂಚಿತ ಅನುಗುಣವಾಗಿ ಏಕಾಕೃತವಾದರೆ ಬರ್ತಾರೆ ವಿಚ್ಛಿನ್ನ ಗುರು ಪರಂಪರ ಅವ್ಯ ಗುರುಸಂಪ್ರದಾಯ ವಿಕಲಾಹ ಅಂತ ಸುಧಾದಲ್ಲಿ ಆನಂದಮಯ ಅಧಿಕರಣದಲ್ಲಿ ಗುರು ಸಂಪ್ರದಾಯ ವಿಕಿಲಾ ವಿಕಲಾಹ ವೇದಂ ಛಿಂದಂತಿ ಅಂತ ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಟಿಕಾಟು ಉತ್ಪಾದರಂತಾರೆ ಪಾರಂಪರ್ಯ ಇಲ್ಲ ಗುರು ಸಂಪ್ರದಾಯ ಇಲ್ಲ ಏನೋ ತಮ್ಮ ಬುದ್ಧಿಗೆ ಪಾಂಡಿತ್ಯಕ್ಕನುಗುಣವಾಗಿ ವೇದಗಳಿಗೆ ಮನಸ್ಸಿಗೆ ಬಂದ ಹಾಗೆ ಅರ್ಥ ಹೇಳಿ ವೇದವನ್ನು ಕತ್ತರಿಸಿ ಹಾಳು ಮಾಡಿ ಹಾಕಿದ್ದಾರೆ ಅಂತ ಆಕ್ರೋಶ ಮಾಡಿಕೊಳ್ತಾರೆ ಟೀಕಾಕೃತ್ಪಾದರು ಗುರುಸಂಪ್ರದಾಯ ವಿಕಲಾಹ ವೇದಂ ಛಂದಂತಿ ಅಂತ ಹಾಗಾಗತ್ತೆ ಕೆಲವರಿಗೆ ಮಾತ್ರ ಪಾರಂಪರ್ಯೇಣ ಕೇಶಾಂಚಿತ ಸರಿಯಾಗಿ ಜ್ಞಾನ ಬರ್ತದೆ ಪರಂಪರೆಗೆ ಅನುಗುಣವಾಗಿ ಪಾಖಂಡ ಮತಯೋಪರೇ ಇನ್ನುಳಿದವರು ವೇದ ವೇದಗಳಿಗೆ ಅರ್ಥ ಅಂತ ಹೇಳಿ ತಾವೂ ತಪ್ಪು ತಿಳಿದು ಇನ್ನೊಬ್ಬರಿಗೂ ಅಡ್ಡದಾರಿಗೆ ಕರೆದುಕೊಂಡು ಹೋಗ್ತಾರೆ ಪಾ ಎಲ್ಲರನ್ನೂ ರಕ್ಷಣೆ ಮಾಡುವಂತಹ ಉದ್ಧಾರ ಮಾಡುವುದಕ್ಕೇ ಇರುವ ವೇದ ಆದರೆ ಅದನ್ನೂ ಖಂಡನೆ ಮಾಡಿ ಅದರ ನಿಜವಾದ ಅಭಿಪ್ರಾಯವನ್ನ ತಾವೂ ತಿಳಿಯದೆ ಇನ್ನೊಬ್ಬರಿಗೂ ತಿಳಿಸದೆ ಪಾಖಂಡಿಗಳು ಅಂತ ಅವರು ಹಾಳಾಗಿ ಹೋಗ್ತಾರೆ ಪಾ ಷಂಡರು ಅಂತ ಕೆಲವರು ಪ ಅಂದರೆ ಪಾಪ ಅಂತ ಅರ್ಥ ಆವಾಗ ಪಾಪಗಳ ಷಂಡ ಚಿಹ್ನವುಳ್ಳವರು ಪಾಷಂಡರು ಪ ರಕ್ಷಕವಾದ ವೇದ ಹಾಗೂ ಭಗವಂತ ಇವರ ಬಗ್ಗೆ ಖಂಡನೆಯನ್ನು ಮಾಡುವವರು ಪಾಖಂಡಿಗಳು ಅಂತಹ ಮತಿಗಳುಳ್ಳವರಾಗಿ ಅವರು ಹಾಳಾಗಿ ಹೋಗ್ತಾರೆ ಅನೇನ ಪಾರಂಪರ್ಯೇಣ ಕೇಶಾಂಚಿದೇವ ದೇವಾನಾಂ ಮತಾನಿ ಪ್ರಮಾಣತೆಯ ಗೃಹೀತಾನಿ ಮತಾನಿ ಪ್ರಮಾಣತೆಯ ಗೃಹೀತಾನಿ ಅಂತ ಶೇಷವನ್ನು ಇಟ್ಟುಕೊಳ್ಬೇಕು ತಾತ್ಪರ್ಯದಲ್ಲಿ ಅಂತ ಶ್ರೀನಿವಾಸ ತೀರ್ಥರು ಹೇಳುತ್ತಾರೆ ಈ ಪಾರಂಪರ್ಯದಿಂದ ನಾನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು ಮನುವಿಗೆ ಉಪದೇಶ ಮಾಡಿದ್ದು ಈ ಕ್ರಮದಲ್ಲಿ ಏನೊಂದು ನಿಜವಾದ ತತ್ವಗಳನ್ನು ನಾನು ತಿಳಿಸಿದ್ದೇನೆ ಈ ಪಾರಂಪರ್ಯದಿಂದ ಕೆಲವೇ ದೇವತೆಗಳ ಮತಗಳೇನಿವೆ ಅವುಗಳನ್ನು ಮಾತ್ರ ಪ್ರಮಾಣ ಅಂತ ನೀವು ಗ್ರಹಣ ಮಾಡಿ ಇನ್ನುಳಿದವರು ಪಾಖಂಡರು ಅವರ ಮತಗಳನ್ನು ಪ್ರಮಾಣತೆಯ ಸ್ವೀಕಾರ ಮಾಡಬೇಡಿ ಅಂತ ಕೃಷ್ಣನ ನಿರ್ಣಯ ಪ್ರಶ್ನೆ ಕೇಳಿದ್ದೆ ಉದ್ಧವ ವಿಕಲ್ಪನೋ ಹೇಗೆ ಅಂತ ವಿಕಲ್ಪ ಅಲ್ಲ ಏನಲ್ಲ ಪಾರಂಪರ್ಯದಿಂದ ತಿಳಿದು ಬಂದದ್ದೇನುಂಟೋ ಭಕ್ತಿಯೇ ಮೋಕ್ಷ ಸಾಧನ ಅಂತನ್ನುವುದೇ ವೇದದ ನಿಜವಾದ ರಹಸ್ಯ ಅದು ದೇವತೆಗಳು ತಿಳಿದಿದ್ದಾರೆ ಅದನ್ನೇ ನೀನು ಸ್ವೀಕಾರ ಮಾಡು ಇನ್ನುಳಿದವರು ತಲೆಗೆ ಬಂದಂತ ಹೇಳ್ತಾರೆ ಭಕ್ತಿ ಬೇಕಾಗಿಲ್ಲ ಏನಿಲ್ಲ ನಮ್ಮ ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡಿದರೆ ಸಾಕು ಇತ್ಯಾದಿಯಾಗಿ ಏನೇನೋ ಹೇಳಬಹುದು ಭಕ್ತಿ ಇಲ್ಲದ ಬೇರೆ ಬೇರೆ ಸಾಧನಗಳನ್ನು ಹೇಳಬಹುದು ಅವುಗಳನ್ನು ಅಖಂಡಮತಿಗಳು ಹೇಳಿದ್ದಾರೆ ಅಂತ ತಿಳಿದು ದೂರ ಸರಿಸು ಅದನ್ನು ಸ್ವೀಕಾರ ಮಾಡಬೇಡ ಮನ್ಮಾಯಾಮೋಹಿತ ಧಿಯ ಪುರುಷ ಪುರುಷ ಋಷಭ ಶ್ರೇಯೋವದ ಪದಂಚನೇಕಾಂತಂ ಯಥಾ ಕರ್ಮ ಯಥಾ ರುಚಿ ಸತ್ವಗುಣ ರಜೋಗುಣ ತಮೋಗುಣಗಳು ನಿಮಿತ್ತ ಮಾತ್ರ ಅದಕ್ಕೂ ಪ್ರಧಾನವಾದ ಕಾರಣ ನನ್ನ ಇಚ್ಛೆಯೇ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಬುದ್ಧಿ ಬರುವುದಕ್ಕೆ ಕಾರಣ ಪ್ರಧಾನವಾಗಿ ನನ್ನ ಇಚ್ಛೆ ನಾನು ಅದನ್ನು ನಿಮಿತ್ತ ಮಾಡ್ತೇನೆ ನನ್ನ ಇಚ್ಛೆ ಇಚ್ಛೆಯನ್ನು ತಿಳಿದ ನನ್ನ ಅಧೀನಳಾದ ದುರ್ಗಾದೇವಿ ಆ ದುರ್ಗಾದೇವಿಗೆ ಅಧೀನರಾಗಿ ಅಧೀನವಾಗಿ ಈ ಸತ್ವರಜಸ್ತಮ ಗುಣಗಳು ಅವುಗಳಿಂದಾಗಿ ಬುದ್ಧಿಭೇದ ಮನ್ಮಾಯಾಮೋಹಿತ ಧಿಯ ನನ್ನ ಇಚ್ಛೆಯಿಂದ ಇವರಿಗೆಲ್ಲ ಮೋಹ ಬಂದು ಹೋಗ್ತದೆ ಪಾಖಂಡಮತಿಗಳಿಗೆ ನನ್ನ ಅಧೀನಳಾದ ದುರ್ಗಾದೇವಿಯೂ ಆ ಕೆಲಸವನ್ನು ಮಾಡ್ತಾಳೆ ಅವರಿಗೆ ಸರಿಯಾಗಿ ಎಷ್ಟು ವೇದಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿದರು ಭಾಷೆಗಳನ್ನು ಇಟ್ಟುಕೊಂಡರು ಅವರಿಗೆ ಯಥಾರ್ಥ ಜ್ಞಾನ ಹುಟ್ಟೋದೇ ಇಲ್ಲ ಅಷ್ಟು ವ್ಯವಸ್ಥೆಯನ್ನು ದುರ್ಗಾದೇವಿ ಮಾಡ್ತಾಳೆ ಅದಕ್ಕೆ ಅವಳಿಗೆ ದುರ್ಗಾ ಅಂತ ಹೆಸರು ಆ ಭಗವತ್ ತತ್ವವನ್ನು ದುರ್ಗದಲ್ಲಿ ಇಟ್ಟಿರ್ತಾಳೆ ಯಾರಿಗೂ ಸಿಗದೆ ಇರೋ ಹಾಗೆ ಭದ್ರವಾದ ಕೋಟೆಗೋಡೆಯಲ್ಲಿ ಇಟ್ಟು ಯಾರಿಗೂ ಅದು ತಿಳಿಯದೇ ಇದ್ದಾಗೆ ಮಾಡುವ ಭಗವತ್ತತ್ವವನ್ನು ದುರ್ಗದೊಳಗಿಡುವ ವ್ಯವಸ್ಥೆಯನ್ನು ಮಾಡುವವಳು ದುರ್ಗೆ ಅವಳು ಆ ಕಾರ್ಯವನ್ನು ಮಾಡ್ತಾಳು ಹೀಗಾಗಿ ಅವರವರ ಪೂರ್ವ ಕರ್ಮಗಳಿಗೆ ಅನುಗುಣವಾಗಿ ಅವರಿಗೆ ಏನು ತೋರ್ತದೋ ರುಚಿ ಯಾವುದು ಅನಿಸ್ತದ ಅದನ್ನೇ ಅವರು ಹೇಳ್ತಾ ಹೋಗ್ತಾರೆ ಏನು ಹೇಳ್ತಾರೆ ಧರ್ಮಮೇಕೆ ಧರ್ಮವೇ ಮೋಕ್ಷ ಸಾಧನ ಅಂತ ಕೆಲವರಂತಾರೆ ಕೀರ್ತಿ ಜೀವನದಲ್ಲಿ ಜಗತ್ತಿನೊಳಗೆ ಕೀರ್ತಿಯನ್ನು ಸಂಪಾದನೆ ಮಾಡಬೇಕಪ್ಪ ಉತ್ತಮ ಕೀರ್ತಿಯಂತರಾದರೆ ಅವರಿಗೆ ಸದ್ಗತಿ ಆಗ್ತದೆ ಮೋಕ್ಷವಾಗ್ತದೆ ಅಂತ ಕೆಲವರು ಹೇಳ್ತಾರೆ ಕಾಮ ಸತ್ಯ ಮಾತನಾಡಬೇಕು ಯಥೇಚ್ಛವಾಗಿ ಕಾಮೋಪಭೋಗ ಮಾಡಿದರೆ ಸಾಕು ಅದರಿಂದಲೇ ಸದ್ಗತಿ ಅಂತ ಹೇಳುವವರಿದ್ದಾರೆ ಸತ್ಯದಿಂದ ಏ ಕಾಮೋಪಭೋಗ ಮಾಡಬಾರದು ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಅಂತ ಹೇಳುವವರು ಕೆಲವರು ಮನೋನಿಗ್ರಹ ಮಾಡಬೇಕು ಅಂತ ಕೆಲವರು ಹಣದಿಂದ ಅಧಿಕಾರ ಐಶ್ವರ್ಯದಿಂದ ಅಥವಾ ತ್ಯಾಗ ಅಭಿಮಾನವನ್ನು ಬಿಟ್ಟುಬಿಡೋದು ಎಲ್ಲರ ಮೇಲೆ ಅಷ್ಟರಿಂದಲೇ ಮೋಕ್ಷವಾಗ್ತದೆ ಅಂತ ಅಥವಾ ಭೋಜನ ಆಹಾರದಲ್ಲಿ ನಿಯಮನ ಮಾಡೋದು ಬರೀ ನೀರು ಕುಡೋದಿರೋದು ಬರೀ ಗಾಳಿಯನ್ನು ಸೇವನೆ ಮಾಡೋದು ಗಡ್ಡೆಗೆಣಸು ತಿಂದಿರೋದು ಹೀಗೆ ಭೋಜನದಲ್ಲಿ ನಿಯಂತ್ರಣ ಮಾಡೋದರಿಂದ ಮೋಕ್ಷವಾಗ್ತದೆ ಅಂತ ಕೆಲವರು ಅದು ಯಾವುದರಿಂದಲೂ ಆಗೋದಿಲ್ಲ ಅಂತಾನೆ ದೇವರು ಇದೆಲ್ಲವೂ ಬೇಕು ಭಕ್ತಿಗಾಗಿ ಭಕ್ತಿ ಇಲ್ಲದೆ ಬರೀ ಇಷ್ಟರಿಂದಲೇ ಆಗೋದಿಲ್ಲ ಅಂತ ತಾತ್ಪರ್ಯ ಇದರೊಳಗೆ ಯಾವುದೂ ಕೆಟ್ಟದಿಲ್ಲ ಕೇಚಿದ ಯಜ್ಞಂ ಯಜ್ಞವೇ ಮೋಕ್ಷ ಸಾಧನ ಅಂತ ಕೆಲವರು ತಪಸ್ಸು ಅಂತ ಕೆಲವರು ದಾನ ಅಂತ ಕೆಲವರು ನಾನಾ ವಿಧವಾದ ಚಾತುರ್ಮಾಸ್ಯಾದಿ ವ್ರತಗಳು ವಿಷ್ಣು ಹೀಗೆ ವ್ರತಗಳು ತಪಸ್ಸು ಶೌಚ ಮೊದಲಾದ ನಿಯಮಗಳು ಅಹಿಂಸಾ ಸತ್ಯ ಬ್ರಹ್ಮಚರ್ಯ ಮೊದಲಾದ ಯಮಗಳು ಹೀಗೆ ಇವುಗಳನ್ನೆಲ್ಲ ಮೋಕ್ಷ ಸಾಧನ ಅಂತ ಹೇಳುತ್ತಾರೆ ಆದ್ಯಂತವಂತ ಏಷ್ಯಾಂ ಲೋಕಾ ಕರ್ಮ ಆದರೆ ನಾನು ಹೇಳ್ತೇನೆ ಕೇಳು ಉದ್ದವ ಈ ಎಲ್ಲ ಸಾಧನೆಗಳನ್ನು ಮಾಡಿದರೆ ಸದ್ಗತಿಯಾಗತ್ತೆ ಆದರೆ ಅದು ಶಾಶ್ವತ ಸದ್ಗತಿಯಲ್ಲ ಆದ್ಯಂತವಂತಹ ಸ್ವರ್ಗಾದಿಗಳಾಗತ್ತೆ ಈ ಮನುಷ್ಯ ಲೋಕದಲ್ಲಿಯೇ ಮಹಾ ಸುಖಿಯಾಗಿ ವೈಭವದಿಂದ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಭೋಗವನ್ನು ಅನುಭವಿಸಬಹುದು ಅಥವಾ ಪರಲೋಕದಲ್ಲಿ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಬಹುದು ಏನಾದರೂ ಅದು ಸ್ಥಿರ ಅಲ್ಲ ಶಾಶ್ವತ ಅಲ್ಲ ಕರ್ಮವಿನಿರ್ಮಿತವಾದ ಲೋಕಗಳೆಲ್ಲ ಆದಿ ಅಂತ ಇದ್ದದ್ದು ದುಃಖೋದರ್ಕಾ ತಮೋನಿಷ್ಠಾ ಕ್ಷುದ್ರಾನಂದಾ ಶುಚಾರ್ಪಿತಾ ಅದರಲ್ಲಿಯೂ ಇನ್ನು ಕೆಲವರಿಗೆ ದುಃಖೋದರ್ಕಾ ತಮೋನಿಷ್ಠಾ ವಿಶೇಷವಾಗಿ ದುಃಖವೇ ಆಗತ್ತೆ ತಮಸ್ಸು ಅಲ್ಲಿ ಅವರಿಗೆ ಪ್ರಾರಂಭದೊಳಗೆ ಅಲ್ಪ ಆನಂದ ಆದರೂ ಶುಚಾರ್ಪಿತ ಕೊನೆಗೆ ದುಃಖವೇ ಅವರಿಗೆ ವಿಶೇಷವಾಗಿ ಆಗ್ತದೆ ಶೋಕವಾಗ್ತದೆ ಅಂತ ಸಾಮಾನ್ಯವಾಗಿ ಹೇಳಿದ್ದಾರೆ ಇದನ್ನು ಓದಿದ ಕ್ಷಣಕ್ಕೆ ನಮಗೆ ಬರೋ ಪ್ರಶ್ನೆ ಏನು ಅಲ್ಲ ಧರ್ಮ ಯಜ್ಞ ಯಾಗ ದಾನ ಐಶ್ವರ್ಯ ವ್ರತ ನಿಯಮ ಯಮ ಇವುಗಳನ್ನೆಲ್ಲ ಮಾಡಿ ಅಂತ ಎಲ್ಲರೂ ಹೇಳ್ತಾರೆ ಶಾಸ್ತ್ರದಲ್ಲಿ ಪರಂಪರೆಯಿಂದ ಹೇಳ್ತಾ ಬಂದದ್ದು ಇವುಗಳನ್ನು ಮಾಡಿದರೆ ನಮಗೆ ಸ್ಥಿರವಾದ ಲೋಕ ಸಿಗೋದಿಲ್ಲ ಅಲ್ಪವಾದ ಆನಂದ ಇರ್ತದೆ ಕೊನೆಗೆ ದುಃಖವೇ ತಮಸ್ಸೆ ಆಗ್ತದೆ ಅಂತ ಹೇಳಿಬಿಟ್ಟ ಕೃಷ್ಣ ಹಾಗಾದರೆ ವ್ರತನಿಯಮ ಉಪವಾಸಾದಿಗಳನ್ನು ನಾವು ಮಾಡಬಾರದೆ ಯಜ್ಞಾಗಾದಿಗಳನ್ನು ಮಾಡಬಾರದೆ ಇಂದ್ರಿಯ ನಿಗ್ರಹ ಮನೋ ನಿಗ್ರಹಾದಿಗಳನ್ನು ಮಾಡಬಾರದೆ ಹೇಗೆ अथवा ಐಶ್ವರ್ಯ ಅಧಿಕಾರ ಸಂಪತ್ತು ಇವುಗಳನ್ನು ಪಡೆದ ಜನಕ ಮಹಾರಾಜಾದಿಗಳು ಪ್ರಿಯವ್ರತಾದಿಗಳು ಇವರೆಲ್ಲ ಹಾಗಾದರೆ ತಮಸ್ಸಿಗೆ ಹೋಗ್ತಾರೆಯೇ ಅಂತ ಪ್ರಶ್ನೆ ಅದಕ್ಕೆ ಶ್ರೀಮದಾಚಾರ್ಯರ ತಾತ್ಪರ್ಯ ಮದ್ಭಕ್ತಿವರ್ಜಿ ಶ್ರೇಯೋ ಯೇ ಮನ್ಯಂತೆ ದುರಾಶಯ ತಂತೆ ತಮೋಘೋರಂ ಅನಂತಂ ಪ್ರಾಪ್ಯತೆ ಧ್ರುವಂ ಇಲ್ಲಿ ಮಾನ್ಯ ಸಂಹಿತ ಶ್ರೇಯಸ್ಸಾಧನಗಳು ಇವುಗಳೆಲ್ಲವೂ ಹೌದು ಆದರೆ ಭಕ್ತಿದ್ವಾರ ಭಕ್ತಿ ಇಲ್ಲದೆ ಕೇವಲ ಧರ್ಮ ಕೇವಲ ದಾನ ಕೇವಲ ತಪಸ್ಸು ಇತ್ಯಾದಿಗಳೇನು ಇವೆ ಇವುಗಳನ್ನು ಶ್ರೇಯಸ್ಸಾಧನ ಅಂತ ಯಾರು ಭಾವಿಸ್ತಾರೋ ಅಂಥವರು ಮಾಡಿದ ಧರ್ಮಾದಿಗಳಿಗೆ ಅಲ್ಪವಾದ ಸುಖವನ್ನು ಅನುಭವಿಸಿ ಕೊನೆಗೆ ದುಃಖವನ್ನೇ ಅನುಭವಿಸ್ತಾರೆ ತಮಸ್ಸನ್ನೇ ಹೊಂದುತ್ತಾರೆ ಎಷ್ಟು ವಿಚಿತ್ರ ಇದೆ ಲಕ್ಷ ಗಮನ ಕೊಡಿ ಅಲ್ಪ ಸ್ವಲ್ಪ ಶಿಕ್ಷೆ ಇಲ್ಲ ಭಕ್ತಿ ಇಲ್ಲದೆ ಕೇವಲ ಉಳದ ಸಾಧನಗಳನ್ನು ಮಾತ್ರ ಮಾಡಿದರೆ ತಮಸ್ಸೆ ಆಗ್ತದೆ ಅಂತ ಹೇಳ್ತಾ ತೇಷಾಮ ಅಂತೆ ತಮೋಘೋರಂ ಅಂತೆ ಎನ್ನುವುದಕ್ಕೆ ದ್ವೇಷ ಪರಿಪಾಕ ದಶಾಯಾಮ್ ಅಂತ ತಾಮ್ರಭರಣಯಾಚಾರ್ಯರು ಹೇಳ್ತಾರೆ ದ್ವೇಷವನ್ನು ಮಾ ದ್ವೇಷದ ಪರಿಪಾಕ ಆದಾಗ ಅಲ್ಪ ಸ್ವಲ್ಪ ದ್ವೇಷ ಇದ್ದರೆ ಬೇಗ ತಮಸ್ಸು ಕೊಡೋದಿಲ್ಲ ದೇವರು ಇನ್ನಷ್ಟು ದ್ವೇಷ ಮಾಡಲಿ ಅಂತ ಅವರನ್ನು ಬಿಡ್ತಾನೆ ಅಂತೆ ದ್ವೇಷದ ಪರಿಪಾಕವಾದಾಗ ಹೇಗೆ ಅಪರೋಕ್ಷ ಜ್ಞಾನವಾದಾಗ ಸಜ್ಜನರಿಗೆ ಮೋಕ್ಷವೋ ಹಾಗೆ ದ್ವೇಷದ ಪರಿಪಾಕ ಆದಾಗ ವಿಷ್ಣು ದ್ವೇಷದ ಪರಿಪಾಕ ಆದಾಗ ಅಯೋಗ್ಯರಿಗೆ ತಮಸ್ಸಾಕ್ತ ಇತಿ ಧ್ರುವಂ ಮಾನ್ಯ ಸಂಹಿತಾಯಂ ಶ್ರೀನಿವಾಸ ತೀರ್ಥರು ಅಂತೆ ಅಂತನ್ನುವುದಕ್ಕೆ ಹೀಗೆ ಅಭಿಪ್ರಾಯವನ್ನು ಬರೀತಾರೆ ಆದೌ ತದ್ಧರ್ಮ ಫಲಂ ಕಿಂಚಿದ ಅನುಭೂಯ ಈ ಯಜ್ಞಯಾಗಾದಿಗಳ ಫಲವನ್ನ ಮೊದಲಿಗೆ ಸ್ವಲ್ಪ ಅನುಭವಿಸ್ತಾನೆ ಆದರೆ ಪಶ್ಚಾತ್ತಮಃಪ್ರಾಪ್ಯತೆ ಕೊನೆಗೆ ಕೊನೆಗೆ ಅಂದರೆ ಅವರ ಅಭಿಪ್ರಾಯವೂ ಇದೆ ದ್ವೇಷ ಪರಿಪಾಕ ದಶಾದಲ್ಲಿ ತಮಸ್ಸನ್ನು ಹೊಂದುತ್ತಾನೆ ಹಾಗಾದರೆ ಭಕ್ತಿ ಶೂನ್ಯ ಧರ್ಮಾದಿಭಿ ಆದ್ಯಂತವಲ್ಲೋಕೆ ಕ್ಷುದ್ರಾನಂದ ಅನುಭೂಯ ಭಕ್ತಿ ಇಲ್ಲದೆ ಸಾಮಾನ್ಯ ಶ್ರದ್ಧೆಯಿಂದ ಮಾಡಿರುವಂತಹ ಏನು ಈ ಯಜ್ಞಯಾಗಾದಿ ಕರ್ಮಗಳಿಗೆ ಕರ್ಮಗಳಿವೆ ಇವುಗಳಿಂದ ಕ್ಷುದ್ರವಾದ ಆನಂದವನ್ನು ಕೆಲವು ಲೋಕಗಳಲ್ಲಿ ಅನುಭವಿಸ್ತಾನೆ ಅದು ಅಲ್ಪ ಕಾಲದವರೆಗೆ ಅನುಭವಿಸಿ ಇನ್ನೊಂದು ಸ್ವಲ್ಪ ಪುಣ್ಯ ಉಳಿದಿರುತ್ತದೆ ಅದರಿಂದ ಮತ್ತೆ ಭೂಮಿಯಲ್ಲಿ ಹುಟ್ಟು ಬರ್ತಾನೆ ಅಲ್ಲಿಯೂ ರಾಜನಾಗ್ತಾನೆ ಎಂಥ ರಾಜನಾಗ್ತಾನೆ ಮ್ಲೇಚ್ಛಾದಿ ರಾಜ ಅನೋಭೂತ್ವ ಮ್ಲೇಚ್ಛ ದೇಶಾದಿಗಳಲ್ಲಿ ರಾಜನಾಗಿ ಶ್ರೀಮಂತನಾಗಿ ಅಲ್ಲಿ ಭೋಗವನ್ನು ಅನುಭವಿಸ್ತಾನೆ ಅದಾದ ಮೇಲೆ ಅವನ ಸ್ವರೂಪ ಯೋಗ್ಯತೆಗೆ ತಕ್ಕ ಹಾಗೆ ದೇವರು ಭಕ್ತಿ ಇಲ್ಲದೇ ಇದ್ದುದರಿಂದ ಅವನಿಂದ ತಾನೇ ಅಂತ ಬುದ್ಧಿಪೂರ್ವಕವಾಗಿ ದುರ್ಗಾದೇವಿಯನ್ನು ಪ್ರಚೋದಿಸಿ ಅವನಿಂದ ಪಾಪಕರ್ಮಗಳನ್ನು ಮಾಡಿಸ್ತಾನಂತೆ ಬ್ರಹ್ಮಹತ್ಯ ಗೋಹತ್ಯ ಸ್ತ್ರೀ ಹತ್ಯ ಪಾಪಗಳನ್ನು ಅವನಿಂದ ಮಾಡಿಸಿ ವಿಷ್ಣುದ್ವೇಷಾದಿಗಳನ್ನು ಮಾಡಿಸಿ ಅದು ಪರಿಪಕ್ವ ಆದಾಗ ದುಃಖೋದರ್ಕಾ ತಮೋನಿಷ್ಠಾ ಶುಚಾರ್ಪಿತಾಶ್ಚವಂತಿ ಅತಿಯಾದ ದುಃಖವನ್ನು ಅನುಭವಿಸ್ತಾ ಅವರು ಆ ದುಃಖದಿಂದಾಗಿ ಒದ್ದಾಡ್ತಾ ತಮಸ್ಸಿನಲ್ಲಿ ಇರ್ತಾರೆ ಎಂಬುದಾಗಿ ಭಕ್ತಿರಹಿತ ಕೇವಲ ಧರ್ಮಾದ್ಯನುಷ್ಠಾತೃ ಪುರುಷ ವಿಶೇಷ ಪರತಯ ದುಃಖೋದರ್ಥ ಇತ್ಯರ್ಧೋ ಯೋಜ್ಯ ಭಕ್ತಿ ಏನೂ ಇಲ್ಲದೆ ಯಾರು ಧರ್ಮಾದಿಗಳನ್ನು ಅನುಷ್ಠಾನ ಮಾಡುತ್ತಾರೋ ಅಂಥವರಿಗೆ ಇದನ್ನು ಹೇಳಿದ್ದು ತಮಸ್ಸಾಗ್ತದೆ ಇತ್ಯಾದಿಯಾಗಿ ಎಂಬುದಾಗಿ ತಿಳಿಸಿಕೊಡ್ತಾರೆ ಸ್ವಲ್ಪ ಭಕ್ತಿ ಇರುತ್ತದೆ ವಿಶೇಷ ಭಕ್ತಿ ಇರೋದಿಲ್ಲ ಅವರು ಕ್ಷುದ್ರಾನಂದವನ್ನು ಲೋಕಗಳಲ್ಲಿ ಅನುಭವಿಸಿ ಲೆಾದಿ ರಾಜರಾಗಿ ಹುಟ್ಟಿ ಸ್ವರೂಪಕ್ಕನುಗುಣವಾಗಿ ಆಮೇಲೆ ದ್ವೇಷವನ್ನೇ ಮಾಡ್ತಾ ಬ್ರಹ್ಮ ಹತ್ಯಾದಿಗಳನ್ನು ಮಾಡ್ತಾ ತಮಸ್ಸಿಗೆ ಹೋಗ್ತಾರೆ ಭಕ್ತಿ ಏನೂ ಇಲ್ಲದೆ ದ್ವೇಷವನ್ನೇ ಮಾಡ್ತಾ ಇದ್ದವರಂತೂ ಅವರು ತಮಸ್ಸಿಗೆ ಹೊಗೆ ಹೋಗ್ತಾರೆ ಅಂಥವರ ವಿವಕ್ಷೆಯಿಂದ ದುಃಖೋ ದರ್ಕಾಸ್ತಮೋ ನಿಷ್ಠಾಹ ಎಂಬುದಾಗಿ ಹೇಳಿದ್ದಾರೆ ಎಂದು ಶ್ರೀನಿವಾಸ ತೀರ್ಥರ ಅಭಿಪ್ರಾಯ ಮಯ್ಯರ್ಪಿತಾತ್ಮನಃ ಸತ್ಯೇ nirapekshasya ಸರ್ವತಃ ಮದಾತ್ಮಕಂ ಸುಖಂ ಯತ್ ಕುತ ಸ್ಯಾ ಷಯಾತ್ಮನ ಮಯಿ ಜನಾನಂದ ಸ್ವರೂಪಿಯಾದಂತಹ ಅನಂತ ಸುಖಾನುಭವ ಸ್ವರೂಪನಾದ ನನ್ನಲ್ಲಿ ತಮ್ಮ ಮನಸ್ಸನ್ನು ಅರ್ಪಣೆ ಮಾಡಿದಂತಹ ನಿರಪೇಕ್ಷರಾದ ವ್ಯಕ್ತಿಗಳು ಯಾರೋ ಅಂತಹ ವ್ಯಕ್ತಿಗಳಿಗೆ ಏನು ಸುಖ ಆಗುತ್ತೆ ಆ ಸುಖ ವಿಷಯಗಳಲ್ಲಿ ಆಸಕ್ತರಾದವರಿಗೆ ಸರ್ವಥ ಆಗುವುದಕ್ಕೆ ಸಾಧ್ಯ ಇಲ್ಲ ಇದು ನಿರ್ಣಯ ಕೃಷ್ಣ ಹೇಳುತ್ತಾನೆ ಸರ್ವತಃ ನಿರಪೇಕ್ಷಸ್ಸು ಯಾವ ಇತರ ಭೋಗಗಳ ಅಪೇಕ್ಷೆ ಇಲ್ಲ ಸತ್ಯೇ ಅರ್ಪಿತಾತ್ಮನಃ ಸತ್ಯನಾಮಕನಾದ ನನ್ನಲ್ಲಿ ಪೂರ್ಣವಾದ ಆತ್ಮವನ್ನು ಇಟ್ಟವರು ಯಾರೋ ಮನಸ್ಸನ್ನು ಇಟ್ಟವರು ಯಾರೋ ಅಂಥವರಿಗೆ ಮದಾತ್ಮಕಂ ಸುಖಂ ಯತ್ ನನ್ನ ಸ್ವಾಮಿಕವಾದಂತಹ ನಾನೇ ವಿಶೇಷವಾಗಿ ಅನುಗ್ರಹದಿಂದ ಕೊಡುವಂತಹ ಏನೊಂದು ಮೌಕ್ತವಾದ ಸುಖ ಇದೆ ಮೋಕ್ಷದ ಸುಖ ಅದು ವಿಷಯಾಸಕ್ತರಾದವರಿಗೆ ಹೇಗಿರ್ತದೆ ಯಾರು ನೀವಾದರೂ ಕೊಡ್ತೀರ ನೀವು ಎದುರಿಗೆ ಕುಳಿತಾಗ ಬೇಕಾದಷ್ಟು ಉಪಕಾರ ಮಾಡಿ ಹೊಟ್ಟೆಗೆ ಬಟ್ಟೆಗೆ ಎಲ್ಲವನ್ನು ವ್ಯವಸ್ಥೆ ಮಾಡಿದಂತಹ ನಮ್ಮನ್ನೇ ಯಾವಾಗಲೂ ನೋಡಿಕೊಳ್ಳೋದೇ ನಿಮ್ಮ ಉದ್ದೇಶ ಬೇರೆ ಕೆಲಸನೇ ಇಲ್ಲ ಅಷ್ಟು ನಮ್ಮ ಮೇಲೆ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಳ್ಳುವಾಗ ಎದುರಿಗೆ ಕುಳಿತು ನಿಮ್ಮನ್ನು ನೋಡದೆ ಏನೇನೋ ಮಾಡ್ತಾ ಬೇರೆಯವರನ್ನೇ ಮಾತಾಡಿಸ್ತಾ ಬೇರೆ ಕೆಲಸನೇ ಮಾಡಿ ನಿಮಗೆ ಯಾವುದೇ ತರಹದ ಪ್ರೀತಿಯನ್ನು ಆಧಾರ ಗೌರವಗಳನ್ನು ನಾವು ತೋರಿಸದೇ ಇದ್ದರೆ ನೀವೇ ನಾಳೆಯಿಂದ ನಮಗೆ ಉಪಕಾರ ಮಾಡುವುದನ್ನು ನಿಲ್ಲಿಸ್ತೀರಿ ಹೀಗಿರುವಾಗ ಭಗವಂತ ಅನಂತ ಉಪಕಾರಗಳನ್ನು ಅನಾದಿ ನಮಗೆ ಮಾಡ್ತಾ ಇದ್ದಾಗ ಆ ಭಗವಂತನ ಕಡೆಗೆ ಮುಖ ಮಾಡದೆ ವಿಷಯಾತ್ಮನ ವಿಷಯಗಳ ಭೋಗದಲ್ಲೇ ಆಸಕ್ತರಾಗಿ ಬೇರೆ ಕಡೆಗೆ ಮುಖ ಕುಳಿತರೆ ದೇವರು ನಮಗೆ ಯಾಕೆ ಮೋಕ್ಷದ ಸುಖವನ್ನು ಕೊಡುತ್ತಾನೆ ಕೊಡೋದಿಲ್ಲ ದುಃಖವನ್ನೇ ನೀಡುತ್ತಾನೆ ಅಕಿಂಚನಸಾಂತಸ ಶಾಂತಸ ಸಮಚೇತಸ ಮಯ ಸಂತುಷ್ಟಮನಸರ್ವಾಖಮಯ ದಿಶ ಯಾವ ವ್ಯಕ್ತಿಗೆ ಅಕಿಂಚನಸ ಭಗವಂತನ ಸೇವೆಗೆ ಉಪಯುಕ್ತವಾದಂತಹ ಧನ ಬಿಟ್ಟು ಇನ್ಯಾವ ತರಹದ ಧನವೂ ಇಲ್ಲ ಭಗವದ್ ಭಕ್ತಿಗೆ ಭಗವದ್ ಅನುಗ್ರಹಕ್ಕೆ ಸಾಧನವಾದಂತಹ ಏನು ಜ್ಞಾನ ಭಕ್ತಿವೈರಾಗದಿ ಧನಗಳಿವೆ ಅದೇ ಧನ ವೈರಾಗ್ಯಭಾಗ್ಯ ಅದನ್ನೇ ಧನವನ್ನಾಗಿ ಪಡೆದವರು ಇನ್ಯಾವ ಲೌಕಿಕವಾದ ಧನದ ಅಪೇಕ್ಷೆ ಅವರಿಗಿಲ್ಲ ದಾಂತಸ್ಯ ಶಾಂತಸ್ಯ ಇಂದ್ರಿಯ ನಿಗ್ರಹ ಇದೆ ಮನಸ್ಸು ಭಗವಂತನಲ್ಲಿಯೇ ಏಕಾಗ್ರವಾಗಿ ಪ್ರವಣವಾಗಿದೆ ಸಮಚೇತ ಸಹ ಎಲ್ಲ ಕಡೆಗಿರುವಂತಹ ಭಗವಂತನನ್ನು ಸಮಾನವಾಗಿ ಕಾಣುತ್ತಾರೆ ಅಥವಾ ಸಜ್ಜನರನ್ನು ಸಜ್ಜನರು ದುರ್ಜನರನ್ನು ದುರ್ಜನರು ಅಂತಳೀತಾರೆ ಉತ್ತಮರನ್ನು ಉತ್ತಮರು ಮಧ್ಯಮರನ್ನು ಮಧ್ಯಮರು ಅಧಮರನ್ನು ಅಧಮರು ಅಂತ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರನ್ನು ಸರಿಯಾಗಿ ತಿಳಿದುಕೊಂಡವರು ಯಾರೋ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡವರು ಶಾಂತರು ಅಂದರೆ ವಿಷ್ಣುಭಕ್ತರಾದವರು ದಾಂತರು ಅಂದರೆ ವಿರಕ್ತರಾದವರು ಅಂತಹ ನನ್ನಲ್ಲಿಯೇ ತೃಪ್ತಿಯನ್ನು ಪಡುವವರು ಆನಂದ ಪಡುವವರು ಯಾರಿದ್ದಾರೋ ಮಯಾ ಸಂತುಷ್ಟ ಮನಸಹ ಅವರಿಗೆ ಕೇವಲ ಸ್ವರ್ಗವಾಗ್ತದೆ ಮೋಕ್ಷವಾಗ್ತದೆ ಅಂತ ಮುಂದಿನ ಸುಖವನ್ನೇ ಅವರು ಭರವಸೆಯಾಗಿಟ್ಟುಕೊಂಡು ಈಗ ಸಂತೋಷ ಸರ್ವಾ ಸುಖಮಯ ದಿಶಃ ಈ ಜನ್ಮದಲ್ಲಿಯೂ ಅವರಿಗೆ ಎಲ್ಲವೂ ಸುಖವೇ ಎಲ್ಲಿಯೂ ಭಕ್ ಭಯಗಳು ಹರಿಯ ಭಕುತರಿಗೆ ಇಲ್ಲ ಎಲ್ಲಿಯೂ ಕೂಡ ಸರ್ವಾ ಸುಖಮಯ ದಿಶಃ ಎಲ್ಲ ದಿಕ್ಕುಗಳು ಅನ್ನೋದಕ್ಕೆ ಎರಡೂ ಅರ್ಥ ಮಾಡಿದ್ದಾರೆ ದಿಕ್ಕುಗಳು ದೇಶಗಳು ಅವರು ಕುರುದೇಶದಲ್ಲಿ ಇರಲಿ ಪಂಚಾಲ ದೇಶದಲ್ಲಿ ಇರಲಿ ಕರ್ನಾಟಕದಲ್ಲಿರಲಿ ಮಹಾರಾಷ್ಟ್ರದಲ್ಲಿರಲಿ ಎಲ್ಲಿಯಾದರೂ ಇರಲಿ ಅಥವಾ ಪೂರ್ವದಲ್ಲಿ ದಕ್ಷಿಣದಲ್ಲಿ ಉತ್ತರದಲ್ಲಿ ಯಾವ ದೇಶದಲ್ಲಿ ಯಾವ ದಿಕ್ಕಿನಲ್ಲಿ ಆ ದಿಕ್ಕಗಳಲ್ಲಿರುವ ಯಾವುದೇ ಪ್ರಾಂತದಲ್ಲಿ ಅದು ಮಹತ್ವದ್ದಲ್ಲ ಭಗವಂತನಲ್ಲಿ ಅವರಿಗೆ ಭಕ್ತಿ ಇದ್ದಾಗ ವಿರಕ್ತಿ ಇದ್ದಾಗ ಎಲ್ಲ ಕಡೆಗೂ ದೇವರನ್ನು ಸಮವಾಗಿ ಕಾಣ್ತಾ ಇದ್ರೆ ಅವರಿಗೆ ಎಲ್ಲಿಯೂ ಕಷ್ಟ ಆಗೋದೇ ಇಲ್ಲ ಎಲ್ಲಿ ಹೋದರೂ ಅವರಿಗೆ ಸುಖನೇ ನ ಪಾರಮಿಷ್ಠ್ಯಂ ನ ಮಹೇಂದ್ರಧಿಷ್ಠ್ಯಂ ನಾರ್ವಭೌಮಂ ನ ರಸಾಧಿಪತ್ಯ ನ ಯೋಗಸಿದ್ಧೀರ ಪುನರ್ಭವಂ ವಯ್ಯರ್ಪಿತಾತ್ಮೇಚ್ಛತಿ ಮದ್ವಿ ನಾನ ಅವರಿಗೆ ಎಲ್ಲವೂ ಸುಖ ಇದೆ ಅಂತ ಹೇಗೆ ಹೇಳ್ತೀರಾ ಏನೇನೋ ಬಯಸ್ತಾರೆ ಅದು ಸಿಗೋದಿಲ್ಲ ಅಂದರೆ ಒದ್ದಾಟ ಇದು ಎಲ್ರಿಗೂ ಇದ್ದದ್ದೇ ಇಲ್ಲಾಂದ್ರೆ ಅವರೇನು ಬಯಸೋದೇ ಇಲ್ಲ ಅಂದರೆ ನಿಜವಾದ ಭಕ್ತರು ಇಂಥದೇ ಬೇಕು ಅಂತ ಅಪೇಕ್ಷೆಯೇ ಇರೋದಿಲ್ಲ ಅವರಿಗೆ ಏನೂ ಅಪೇಕ್ಷೆ ಪಡೋದಿಲ್ಲ ದೇವರು ಅವರಿಗೆ ಏನು ಬೇಕೋ ಅರ್ಥಾತ್ ಏನು ಅವಶ್ಯಕವೋ ಅದೆಲ್ಲವನ್ನು ಕೊಡ್ತಾನೆ ನಿಜ ಆದರೆ ಅವರು ಇಂಥದೇ ಆಗಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡೇ ಇರೋದೇ ಇಲ್ಲ ಅನ್ನೋದಕ್ಕೆ ಅವರು ಸುಖವಾಗಿರ್ತಾರೆ ಎದುರ್ಚ್ಛ ಲಾಭ ಸಂತುಷ್ಟರು ಅಂತ ಕರೀತಾರೆ ಅವರಿಗೆ ಉತ್ತಮ ಭಕ್ತರು ಏನೆಲ್ಲ ಫಲ ಇದೆ ಅದನ್ನು ಅನುಭವಿಸ್ತಾರೆ ದೇವರ ಆಜ್ಞೆಯಿಂದ ಆದರೆ ಅದನ್ನು ಅಪೇಕ್ಷೆ ನ ಪಾರಮಿಷ್ಠ್ಯಂ ಬ್ರಹ್ಮಪದವಿ ಬೇಕು ಅಂತ ಅಪೇಕ್ಷೆ ಇಲ್ಲ ನ ಮಹೇಂದ್ರಧಿಷ್ಣ್ಯಂ ಸ್ವರ್ಗ ಬೇಕು ಅಂತಿಲ್ಲ ನ ಸಾರ್ವಭೌಮಂ ಸಮಗ್ರವಾದ ಭೂಮಿಗೆ ಅಧಿಪತಿಯಾಗಿ ಚಕ್ರವರ್ತಿಯಾಗಬೇಕು ಅಂತೂ ಅಪೇಕ್ಷೆ ಇರೋದಿಲ್ಲ ಅವರಿಗೆ ನ ರಸಾಧಿಪತ್ಯಂ ರಸತಲ ಪಾತಾಲಾದಿ ಲೋಕಗಳಿಗೆ ಅಧಿಪತಿಯಾಗಬೇಕು ಅಂತ ಅಪೇಕ್ಷೆ ಇರೋದಿಲ್ಲ ಅಲ್ಲಿ ಬೇಕಾದಷ್ಟು ಐಶ್ವರ್ಯ ಇದೆ ಕೆಳಗಿನ ಲೋಕಗಳಲ್ಲಿ ನ ಯೋಗ ಸಿದ್ಧೀಹಿ ಅಣಿಮಾ ಮಹಿಮಾದಿ ಅಷ್ಟೈಶ್ವರ್ಯಗಳನ್ನು ಪಡೆಯಬೇಕು ಅದರಿಂದ ಜನರನಿಗೆಲ್ಲ ಭಾರೀ ನನ್ನ ಮಹತ್ವ ತೋರಿಸಬೇಕು ಇದ್ದಕ್ಕಿದ್ದಾಗೆ ದಪ್ಪ ಆಗೋದು ಹಗರಾಗೋದು ಭಾರ ಆಗೋದು ಎಲ್ಲವನ್ನೂ ತಿಳಿದುಕೊಳ್ಳೋದು ದೂರದರ್ಶನ ಯಾವ ಸಿದ್ಧಿಯ ಅಪೇಕ್ಷೆಯೂ ಇರೋದಿಲ್ಲ ಬರ್ತದವರಿಗೆಲ್ಲ ಸಿದ್ಧಿ ಆದರೆ ಅದರ ಅಪೇಕ್ಷೆ ಇರೋದಿಲ್ಲ ಮಯರ್ಪಿತಾತ್ಮ ಇಚ್ಛತಿ ಮದ್ ವಿನಾ ಅನ್ಯತ ನನ್ನನ್ನು ಬಿಟ್ಟರೆ ಇನ್ನೇನು ಅಪೇಕ್ಷೆ ಪಡೋದಿಲ್ಲ ಬೇಕು ಅಷ್ಟೇ ದೇವರ ಅನುಗ್ರಹ ಬೇಕು ದೇವರ ಪ್ರೀತಿ ಬೇಕು ಇಷ್ಟನ್ನು ಬಿಟ್ಟರೆ ಅವರೇನನ್ನು ಅಪೇಕ್ಷೆ ಪಡುವುದಿಲ್ಲ ಅಪನರ್ಭವ ಮೋಕ್ಷ ಮೋಕ್ಷವನ್ನು ಬಯಸೋದಿಲ್ಲ ಏಕಾಂತ ಭಕ್ತರು ಮೋಕ್ಷ ಕೊಟ್ಟರೆ ತಗೋತಾರೆ ಆದರೆ ಮೋಕ್ಷವನ್ನು ಬೇಕು ಅಂತ ಅನ್ನೋದಿಲ್ಲ ನಪಾರಮೇಷ ನಮಗೆ ಅರ್ಥನೇ ಆಗೋದಿಲ್ಲ ಇದು ಹೇಗೆ ಅಂತ ನೀವು ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ತಿಳಿಯೋ ವಿಷಯವೇ ಅಲ್ಲದೆ ಏಕಾಂತ ಭಕ್ತರ ಮೋಕ್ಷ ಆದರೂ ಬೇಕಲ್ಲ ಏನೂ ಇಲ್ಲದೆ ಇದ್ರೆ ಇಷ್ಟೆಲ್ಲ ಕಷ್ಟಪಡೋದು ಹೇಗೆ ಅಂತ ಅನ್ನಿಸ್ತದೆ ಅವರ ದೃಷ್ಟಿಯಲ್ಲಿ ಮೋಕ್ಷಕ್ಕಿಂತಲೂ ದೇವರು ದೊಡ್ಡವ ಆ ದೇವರ ದರ್ಶನದಲ್ಲಿ ಅವರಿಗಿರೋ ಆನಂದ ಇನ್ಯಾವುದರೊಳಗೂ ಇಲ್ಲ ನ ತ ಮೇ ಪ್ರಿಯತ ಆತ್ಮಯೋ ನಿರ್ನಶಂಕರ ನಂಕರಷಣೋ ನೀ ನವಾತ್ಮ ಯಥಾ ಭವಾನ್ ಇದ್ದಕ್ಕಿದ್ದಾಗೆ ಉದ್ಧವನಿಗೆ ಪ್ರಶಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಕೃಷ್ಣ ಉದ್ಧವ ಜಗತ್ತಿನೊಳಗೆ ಭಕ್ತರು ಎಂಥವರಿದ್ದಾರೆ ಏಕಾಂತ ಭಕ್ತರು ಅನೇಕಾಂಥ ಭಕ್ತರು ಎಲ್ಲ ಹೇಳಿದೆ ಆದರೆ ಒಂದು ಮಾತು ನಿನ್ನಂಥವರು ಮಾತ್ರ ಯಾರೂ ಇಲ್ಲ ಅಂತ ಹೇಳಿಬಿಟ್ಟ ನ ತಥಾಮೇ ಪ್ರಿಯತಮಃ ಆತ್ಮಯೋನಿಹಿ ನ ಶಂಕರ ಆತ್ಮಯೋನಿಹಿ ಬ್ರಹ್ಮದೇವರು ನನ್ನಿಂದಲೇ ಹುಟ್ಟಿದವರು ಆತ್ಮಯೋನಿಹಿ ಗುಣಪೂರ್ಣನಾದ ನನ್ನಿಂದಲೇ ಜನಿಸಿದ ಬ್ರಹ್ಮದೇವರು ನ ಶಂಕರ ಎಲ್ಲರಿಗೂ ಸುಖ ಕೊಡುವವ ಅವನನ್ನು ನೋಡಿದರೆ ನನಗೂ ಬಹಳ ಆನಂದ ಆಗ್ಬೇಕು ನಿಜ ಅದಕ್ಕೆ ಮಗನಿಗೆ ನಂದನ ಅಂತ ಕರೀತಾರೆ ಆದರೆ ಮಗನಿಗಿಂತಲೂ ಮೊಮ್ಮಗನನ್ನು ನೋಡಿದರೆ ಇನ್ನೂ ಹೆಚ್ಚು ಸಂತೋಷ ಆಗ್ತದೆ ಹೀಗಾಗಿ ಶಂಕರ ಮೊಮ್ಮಗನಾಗಿ ನನಗೆ ವಿಶೇಷ ಆನಂದವನ್ನು ಕೊಡ್ತಾನೆ ಅಂತ ಅವನಿಗೆ ಶಂಕರ ಅಂತ ಹೆಸರಿಟ್ಟಿನಿ ಆದರೂ ನಿನ್ನಿಂದ ಆಗೋ ಆನಂದ ಅವನಿಂದ ಆಗೋದಿಲ್ಲ ನನಗೆ ನ ಚ ಶೇಷದೇವರು ಅಷ್ಟಕ್ಕಷ್ಟೇ ಸುಮ್ಮನೆ ಮಲ್ಕೊಳ್ಳೋದು ಎದ್ದು ಬರೋದು ಅಷ್ಟೆ ನ ಶ್ರೀಹಿ ಇಲ್ಲ ನವಾತ್ಮ ಚ ಯಥಾಭವಾನ್ ನನ್ನ ಮೇಲೆ ನನಗಷ್ಟು ಪ್ರೀತಿ ಇಲ್ಲ ಅಷ್ಟು ಪ್ರೀತಿ ನಿನ್ನ ಮೇಲಿದೆ ಅಂದು ಇದನ್ನು ಹೇಳಿದ್ಬಿಟ್ರೆ ಹೀಗೆ ಅಂತ ತಿಳ್ಕೊಂಡ್ಬಿಡ್ಬೋದು ಉದ್ದವೇನು ಸಾಮಾನ್ಯ ಅಲ್ಲ ಬೃಹಸ್ಪತ್ಯಾಚಾರ್ಯರು ಉದ್ದವನ ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾರೆ ಈಗಲೂ ಕೂಡ ನಾರಾಯಣನ ಸನ್ನಿಧಾನದಲ್ಲಿ ಬದರಿಕಾಶ್ರಮದಲ್ಲಿ ಮಹಾಭಗವದ್ಭಕ್ತ ಆದರೆ ಬ್ರಹ್ಮದೇವರಿಗಿಂತಲೂ ರುದ್ರದೇವರಿಗಿಂತಲೂ ಅದೆಲ್ಲ ಹೋಗಲಿ ಲಕ್ಷ್ಮೀದೇವಿಗಿಂತಲೂ ತನಗಿಂತಲೂ ಹೆಚ್ಚು ಪ್ರಿಯ ಅಂತ ಹೇಳಿದರೆ ಅದನ್ನು ಹೇಗೆ ನಂಬೋದು ಈಗ ಅದಕ್ಕೆ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ ಒಂದೊಂದು ಸಲ ಒಂದೊಂದು ಸಲ ಹೇಳ್ತಾರೆ ಶ್ರೀಮದಾಚಾರ್ಯರು ಅಂದರೆ ಆ ಪ್ರಸಂಗಗಳಿಗೆ ಅನುಗುಣವಾಗಿ ಶ್ರೀಮದಾಚಾರ್ಯರ ವ್ಯಾಖ್ಯಾನ ಪ್ರಹ್ಲಾದರಾಜರ ಬದಕ್ಕೆ ಬಂದಾಗ ಅಲ್ಲಿ ಬೇರೆ ಹೇಳಿದರು ಪ್ರಹ್ಲಾದರಾಜರ ಬಗ್ಗೆ ಬಂದಾಗ ಪ್ರಹ್ಲಾದರಾಜರಿಗೆ ಒಂದು ವಿಶೇಷವಾಗಿರುವಂತಹ ಕೀರ್ತಿಯನ್ನು ಕೊಡಬೇಕು ಅಂತ ಅನ್ನೋದಕ್ಕೋಸ್ಕರ ಆ ರೀತಿಯಾಗಿ ಅವರನ್ನು ವರ್ಣನೆ ಮಾಡಿದ್ದು ಅಂತ ಆದರೆ ಇಲ್ಲಿ ಬೇರೆ ರೀತಿ ಹೇಳ್ತಾರೆ ಪ್ರೀತಿಯಲ್ಲಿ ಎರಡು ತರಹದ ಪ್ರೀತಿಗಳಿವೆ ಒಂದು ಸಹಜ ಪ್ರೀತಿ ಇನ್ನೊಂದು ಕೃಪಾನಿಮಿತ್ತಕವಾದ ಪ್ರೀತಿಯಿಂದ ದುಃಖದಲ್ಲಿದ್ದವರ ದುಃಖವನ್ನು ಪರಿಹಾರ ಮಾಡುವುದಕ್ಕೆ ಇಚ್ಛೆ ಪಡುವುದುಂಟಲ್ಲ ಅದಕ್ಕೆ ಕೃಪಾ ಅಂತಾರೆ ದುಃಖ ಪರಿಜಿಹೀರ್ಷ ಕೃಪಾ ಆ ದುಃಖದಲ್ಲಿ ಸಿಲುಕಿದವರನ್ನ ಉದ್ಧಾರ ಮಾಡಬೇಕೆಂಬ ಅಪೇಕ್ಷೆಯಿಂದ ಅವರ ಮೇಲೆ ನಾವು ತೋರುವ ಪ್ರೀತಿ ಇದೆ ಅದು ಒಂದು ತರಹದ ಪ್ರೀತಿ ಸಹಜವಾಗಿ ಮಾಡುವ ಪ್ರೀತಿ ಒಂದು ಬೇರೆ ಈ ಎರಡು ತರಹದ ಪ್ರೀತಿಗಳಲ್ಲಿ ಬ್ರಹ್ಮದೇ ಲಕ್ಷ್ಮೀದೇವಿ ಬ್ರಹ್ಮದೇವರು ರುದ್ರಾದ ಪರಮಾತ್ಮ ಮಾಡುವ ಪ್ರೀತಿ ಇದೆ ಅದು ಸಹಜವಾದ ಪ್ರೀತಿ ಆ ತರಹದ ಪ್ರೀತಿಯಲ್ಲಿ ಲಕ್ಷ್ಮೀದೇವಿಯಲ್ಲಿಯೇ ದೇವರು ಅತ್ಯಧಿಕ ಪ್ರೀತಿಯನ್ನು ಮಾಡೋದು ಆಮೇಲೆ ತಾರತಮ್ಯ ಕ್ರಮದಲ್ಲಿ ಬ್ರಹ್ಮ ರುದ್ರ ಇತ್ಯಾದಿಗಳಲ್ಲಿ ಬೃಹಸ್ಪತ್ಯಾಚಾರ್ಯರಲ್ಲಿಯೂ ಅವರ ತಾರತಮ್ಯಕ್ಕೆ ಯೋಗ್ಯವಾದ ಪ್ರೀತಿಯನ್ನು ಅವರಲ್ಲಿ ಮಾಡೇ ಮಾಡ್ತಾನೆ ಇಲ್ಲ ಅಂತಲ್ಲ ಆದರೆ ಸಹಜವ ಅಮ್ಮ ಅಮ್ಮ ಕೃಪಾನಿಮಿತ್ತಕವಾದ ಪ್ರೀತಿಯನ್ನು ನೋಡಿದರೆ ಲಕ್ಷ್ಮೀದೇವಿಯ ಮೇಲೆ ಬ್ರಹ್ಮದೇವರ ಮೇಲೆ ದೇವರು ಅಷ್ಟು ಮಾಡಲಿಕ್ಕೆ ಹೋಗೋದೇ ಇಲ್ಲ ಏನಂತ ಕೃಪಾ ಮಾಡಬೇಕು ಅವರಿಗೆ ಅಂತಹ ದುಃಖ ಏನಿಲ್ಲೇ ಇಲ್ಲ ದುಃಖ ಇದ್ದರೆ ಆ ದುಃಖವನ್ನು ಪರಿಹಾರ ಮಾಡಬೇಕು ಅನ್ನೋದಕ್ಕೆ ಅವರ ಮೇಲೆ ಕೃಪಾ ಮಾಡಬೇಕು ದಾರಿದ್ರ್ಯ ಇದೆ ಹೊಟ್ಟೆಗಿಲ್ಲ ಬಟ್ಟೆಗಿಲ್ಲ ಹರಕ ಬಟ್ಟೆ ಉಪವಾಸ ಒದ್ದಾಡ್ತಾ ಇದ್ದಾನೆ ಅಂತಹ ಭಿಕ್ಷಕ ಬಂದು ಇದ್ದರೆ ಅಯೋ ಪಾಪ ಅಂತನಿಸಿ ಓಡಿ ಹೋಗಿ ಮೊದಲಿಗೆ ಅವನಿಗೆ ಭಿಕ್ಷೆ ಆಗ್ತಾರೆ ಒಂದು ಸ್ವಲ್ಪ ಕೂಡು ಅಂತ ಮಗನನ್ನು ಕೂಡಿಸಿ ಭಿಕ್ಷುಕನಿಗೆ ಅನ್ನ ಹಾಕಿ ಬರ್ತಾನೆ ಮೊದಲು ಹಾಗಾದರೆ ಪ್ರೀತಿ ಯಾರ ಮೇಲೆ ಹೆಚ್ಚಾಯಿತು ಭಿಕ್ಷುಕನ ಮೇಲೆ ಹೆಚ್ಚು ಪ್ರೀತಿ ಇವನಿಗೆ ಆದರೆ ಎಂಥ ಪ್ರೀತಿ ಅದು ಕೃಪಾನಿಮಿತ್ತಕವಾದ ಪ್ರೀತಿ ಸಹಜವಾದ ಪ್ರೀತಿ ಭಿಕ್ಷುಕನಿಗಿಲ್ಲ ಅದೇ ಭಿಕ್ಷುಕ ಹಾಗಾದರೆ ಮಗನನ್ನೂ ಪಕ್ಕಕ್ಕೆ ಸರಿಸಿ ನನಗೆ ಭಿಕ್ಷೆ ಹಾಕಿದ್ದಾರೆ ಅಂತ ಬಂದು ಒಳಕ್ಕೂ ತಾಂದ್ರಿ ಎತ್ತಿ ಒಗಿತಾನವನು ಹೊರಗೆ ಹೋಗು ಅನ್ನ ಹಾಕಿ ನೀ ತಿಂದು ಹೋಗಷ್ಟೇ ಜಾಸ್ತಿ ಮಾತಾಡಬೇಡ ಅಂತಂತಾನೆ ಎಷ್ಟೋ ಅಷ್ಟೇ ಆ ಅರ್ಥದಲ್ಲಿ ಉದ್ಧವನ ಮೇಲೆ ವಿಶೇಷವಾದ ಪ್ರೀತಿಯನ್ನು ಮಾಡ್ತಾನೆ ದೇವರು ಬ್ರಹ್ಮದೇವರಿಗಿಂತಲೂ ಅಂದರೆ ಯೋಗ್ಯತೆಯಲ್ಲಿ ಚಿಕ್ಕವನಾದದ್ದರಿಂದ ದುಃಖದ ಪ್ರಸಕ್ತಿ ಹೆಚ್ಚಿದೆ ಅಂತಹ ದುಃಖ ಕಷ್ಟ ಅವನಿಗೆ ಆಗೋದು ಬೇಡ ಅನ್ನೋದಕ್ಕೆ ಮಾಡುವ ಪ್ರೀತಿ ಏನಿದೆ ಅದು ಉದ್ದವನ ಮೇಲೆ ಹೆಚ್ಚು ಬ್ರಹ್ಮದೇವರ ಮೇಲೆ ಕಡಿಮೆ ದೊಡ್ಡವರು ದೊಡ್ಡವರ ಮೇಲೆ ಕೃಪಾನಿಮಿತ್ತಕ್ಕೆ ಪ್ರೀತಿ ಕಡಿಮೆ ಆಗ್ತಾ ಹೋಗ್ತದೆ ಸಹಜ ಪ್ರೀತಿ ಹೆಚ್ಚಾಗ್ತದೆ ಕೃಪಾನಿಮಿತ್ತ ಯ ಪ್ರೀತಿ ನೀಚಭಕ್ತೇಶು ಸಹ ಎಷ್ಟೆಷ್ಟು ನೀಚ ಭಕ್ತಾರೋ ಅಷ್ಟು ಅವರಲ್ಲಿ ಕೃಪಾನಿಮಿತ್ತಕವಾದ ಪ್ರೀತಿ ಹೆಚ್ಚು ಆಂತರೈವತ್ತು ಯಾ ಪ್ರೀತಿ ಸಾತು ಉಚ್ಚೇಶು ಯಥಾಕ್ರಮಂ ಸಹಜ ಪ್ರೀತಿ ಉತ್ತಮರಲ್ಲಿ ಅಧಿಕವಾಗಿರುತ್ತದೆ ಯಥಾ ಉದಾಹರಣೆ ಕೊಡ್ತಾರೆ ಕಶ್ಚಿತ್ ಸ್ವಮಾತ್ಮನ ತನ್ನ ದೇಹ ಪ್ರಿಯ ಹೆಂಡತಿ ಪುತ್ರ ಇನ್ನತರ ಅಣ್ಣ ತಮ್ಮ ಅಕ್ಕ ತಂಗಿ ತಥಾಪಿ ವಾ ಅತಿಹಾಯ ಕೃಪಾಯುಕ್ತ ಭಿಕ್ಷವೇ ಅನ್ನಂ ದದಾತ್ಯಪಿ ಭಿಕ್ಷುಕನಿಗೆ ಹೋಗಿ ಅನ್ನ ಕೊಡ್ತಾರೆ ಎಲ್ಲರನ್ನು ಬಿಟ್ಟು ಅದು ಯಾವಾಗ ಕದಾಚಿದೇವ ಯಾವಾಗೋ ಒಂದ್ಸಲ ಅವನು ಬಂದಾಗ ಅತ್ತು ಕರೆದು ಮಾಡಿದ್ರೆ ಹೋಗಿ ಕೊಡ್ತಾನೆ ದಿವಸ ಬಂದು ಯನೆಯೊಳಗೆ ಇರುತ್ತೇನೆ ಅಂತ ಅಪೇಕ್ಷೆ ಪಟ್ರೆ ಇಲ್ಲ ಸರ್ವದಾ ಅಲ್ಲ ಕದಾಚಿದೇವ ನ ಪುನಃ ಸ್ವ ಸ್ವಾತ್ಮದೇಹೇ ತನಗೆ ಆತ್ಮ ಅಂದರೆ ತನ್ನ ದೇಹ ತನ್ನ ದೇಹಕ್ಕೆ ಹೆಂಡತಿಗೆ ಮಕ್ಕಳಿಗೆ ಅಣ್ಣ ತಮ್ಮಂದಿರಿಗೆ ಹೇಗೆ ಸಾರ್ವಕಾಲಿಕವಾಗಿ ಅನ್ನದಾನಾದಿಗಳನ್ನು ಮಾಡ್ತಾನೋ ಹಾಗೆ ಭಿಕ್ಷುಕನಿಗೆ ಸಾರ್ವಕಾಲಿಕವಾಗಿ ಮಾಡೋದಲ್ಲ ಏನೋ ಅವನಿಗೆ ಬೇರೆ ಕಡೆಗೆ ಗತಿ ಇಲ್ಲ ಅಂದಾಗ ಯಾವಾಗ ಒಮ್ಮೆ ಮಾಡ್ತಾನೆ ಆಗ ಮಾಡುವಾಗ ಎಲ್ಲರನ್ನೂ ಬಿಟ್ಟು ಅವರಿಗೆ ಮಾಡಿಬಿಡ್ತಾನೆ ಅಷ್ಟೇ ಆದರೆ ಯೋಗಕ್ಷೇಮ ಮಹತ್ವಂಚ ನಿತ್ಯಂ ಸ್ವಾತ್ಮಾದಿಷ ತನ್ನ ದೇಹ ಪತಿ ಪತ್ನಿ ಪುತ್ರ ಇತ್ಯಾದಿಗಳ ವಿಷಯದಲ್ಲಿ ಮಾತ್ರ ವಿಶೇಷವಾಗಿ ಯೋಗಕ್ಷೇಮಗಳನ್ನು ನೋಡಿಕೊಳ್ತಾನೆ ಅಪ್ರಾಪ್ತ ಪ್ರಾಪ್ತಿ ಯೋಗ ಪ್ರಾಪ್ತಸ್ಥೆ ಪರಿರಕ್ಷಣಂ ಕ್ಷೇಮ ಅವರಿಗೇನು ಬೇಕೋ ಅದನ್ನು ತಂದು ಕೊಡ್ತಾನೆ ಅವರ ಹತ್ರ ಉಳಿಯೋ ಹಾಗೆ ನೋಡಿಕೊಳ್ತಾನೆ ಏ ನಿನ್ನ ಸಲುವಾಗಿ ತಂದುಕೊಟ್ಟಿನಿ ಯಾರಿಗೂ ಕೊಡಬೇಡ ಅಂತ ಹೇಳ್ತಾನೆ ಮತ್ತೆ ಯೋಗ ಕ್ಷೇಮ ಎರಡರ ಕಡೆಗೂ ಗಮನ ಕೊಡ್ತಾನೆ ಏವಮೇವ ಪರೇಶಸ ಭಕ್ತಿಯು ಶ್ರೀಯಜಾದಿಷು ಲಕ್ಷ್ಮೀ ಬ್ರಹ್ಮಾದಿಗಳ ವಿಷಯದಲ್ಲಿಯೂ ಕೂಡ ಇದೇ ರೀತಿಯಾಗಿ ಪರಮಾತ್ಮನ ಸಹಜ ಪ್ರೀತಿ ಅಧಿಕವಾಗಿದೆ ಅಂತನ್ನುವುದನ್ನು ತಿಳಿಯಿರಿ ಇಲ್ಲಿ ಪ್ರಿಯ ವಿವೇಕೇ ಹಾಗಾದರೆ ಉದ್ಧವ ಏನಿಲ್ಲೇ ಇಲ್ಲ ಅಂತಾಯಿತು ಪೂರ್ಣ ಕೆಲಸಕ್ಕೆ ಬಾರದವನೇ ಹೇಗೆ ಹಾಗೇನು ತಿಳ್ಕೊಬೇಡಿ ಯಾದವೇಭ್ಯಶ್ಚ ಸರ್ವೇಭ್ಯ ಉದ್ಧವೋ ಭಗವತ್ಪ್ರಿಯ ಬ್ರಹ್ಮರುದ್ರಾದಿಗಳಿಗಿಂತಲೂ ಉತ್ತಮ ಅಲ್ಲ ಅಂತ ಇಷ್ಟೇ ತಾತ್ಪರ್ಯವೇ ಹೊರತು ಇನ್ನುಳಿದ ಯಾದವರೇನಿದ್ದಾರೆ ಅವರೆಲ್ಲರಿಗಿಂತಲೂ ಬೃಹಸ್ಪತಿಯ ಅವತಾರನಾದಂತಹ ಉದ್ಧವ ಅವಶ್ಯವಾಗಿ ಉತ್ತಮ ಭಕ್ತನಾಗಿದ್ದಾನೆ ಭಗವಂತನ ವಿಷಯದಲ್ಲಿ ಅವನಿಗಿಂತಲೂ ಪ್ರಿಯರ್ಯಾರು ಉದ್ಧವಚ್ಚ ಪ್ರಿಯತಮಃ ಪ್ರದ್ಯುಮ್ನಸ್ತು ಮಹಾರಥಃಃ ಉದ್ಧವನಿಗಿಂತಲೂ ಪ್ರಿಯನಾದವನು ಪ್ರದ್ಯುಮ್ನ ಕಾಮ ಆ ಕಾಮನಿಗಿಂತಲೂ ಪ್ರಿಯನಾದವನು ರಾಮ ರಾಮ ಅಂದರೆ ಬಲರಾಮದೇವರು ಶೇಷದೇವರು ಕೃಷ್ಣಸರ್ವದ ನೈವ ತಸ್ ಪ್ರಿಯತಮಃ ವಿನೈಕಂತ ಚತುರ್ಮುಖಂ ಬ್ರಹ್ಮದೇವರನ್ನು ಬಿಟ್ಟರೆ ಆ ಶೇಷದೇವರಿಗಿಂತಲೂ ಪ್ರಿಯತಮರಾದವರು ಇನ್ನೊಬ್ಬರಿಲ್ಲ ಬ್ರಹ್ಮದೇವರು ಅಂದರೆ ಬ್ರಹ್ಮವಾಯು ಸರಸ್ವತಿ ಭಾರತಿ ಎಲ್ಲರೂ ಬಂದರು ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರನ್ನು ಬಿಟ್ಟರೆ ಶೇಷದೇವರಿಗಿಂತಲೂ ಪ್ರಿಯನಾದವರು ಇನ್ನೊಬ್ಬರಿಲ್ಲ ಬ್ರಹ್ಮದೇವರಿಗಿಂತಲೂ ಪ್ರಿಯರು ಸರ್ವೇಭ್ಯೋ ಪ್ರಿಯತಮ ಹರಿಹಿ ಹರೇ ಶಿರೀರೇವಲ್ಲ ನೈವ ತಸ್ಯಾ ಪ್ರಿಯತಮಃ ವಿನಾ ಸ್ವಾತ್ಮಾನಮೇವತ್ತು ಲಕ್ಷ್ಮೀದೇವಿಗಿಂತಲೂ ಪ್ರಿಯನಾದ ವ್ಯಕ್ತಿ ತನಗೆ ತಾನೇ ದೇವರು ಅಷ್ಟೇ ಹೊರತು ಇನ್ನೊಬ್ಬರು ಯಾರೂ ಇಲ್ಲ ಅಂದರೆ ದೇವರಿಗೆ ದೇವರಲ್ಲಿ ಪ್ರೀತಿ ಇದೆ ಭಕ್ತಿ ಇಲ್ಲ ಪ್ರೀತಿ ಇದು ಭಕ್ತಿಗೆ ಏಕದೇಶ ಮಾಹಾತ್ಮ್ಯಜ್ಞಾನ ಪ್ರೀತಿ ಎರಡೂ ಸೇರಿದರೆ ಭಕ್ತಿ ದೇವರಿಗೆ ದೇವರಲ್ಲಿ ಭಕ್ತಿ ಉಂಟೋ ಇಲ್ಲ ಯಾಕೆ ತನಗಿಂತಲೂ ತಾನು ಮಹಾತ್ಮ ಅಂತ ತಿಳ್ಕೊಂಡಿಲ್ಲ ಅವನು ಆದ್ದರಿಂದ ಭಕ್ ಮಹಾತ್ಮ ಜ್ಞಾನ ಎಂಬ ಒಂದು ಅಂಶ ಇಲ್ಲ ಆದರೆ ಪ್ರೀತಿ ಎಂಬ ಅಂಶ ದೇವರಿಗೂ ದೇವರ ಬಗ್ಗೆ ಉಂಟು ವಿನಾ ಸ್ವಾತ್ಮಾನಮೇವತ್ತು ತನ್ನ ಮೇಲೆ ತನಗೆ ದೇವರಿಗೆ ಅತಿಶಯವಾದ ಪ್ರೀತಿ ಇದೆ ಲಕ್ಷ್ಮೀ ಹೆಚ್ಚು ತನ್ನ ಮೇಲೆ ತಾನು ಪ್ರೀತಿ ಮಾಡುತ್ತಾನೆ ದೇವರು ಆಮೇಲೆ ಲಕ್ಷ್ಮೀ ಬ್ರಹ್ಮಿ ಇತಿ ಯಾದವಾಧ್ಯಾತ್ಮೆ ಏನು ಮಾಡ್ತೀರಿ ಹೇಳಿ ಯಾದವಾಧ್ಯಾತ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ಎಲ್ಲಿ ಸಿಗೋದೇ ಇಲ್ಲ ಆದರೆ ಯಾದವರ ಬಗ್ಗೆ ಅವರ ತಾರತಮ್ಯವನ್ನು ತಿಳಿಸುವುದರ ಬಗ್ಗೆ ಇರುವಂತಹ ಒಂದು ಗ್ರಂಥ ಇದೆ ನಿರಪೇಕ್ಷ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನುವ್ರಜಾಹಂ ನಿತ್ಯಂ ಪೂಯೇಯಸ್ವಾಂಘ್ರಿ ಈ ಸಂದರ್ಭಕ್ಕೆ ಉಚಿತವಾಗಿ ತಾಮ್ರಪರ್ಣಿ ಆಚಾರ್ಯರು ಹೇಳಿದ್ದು ಉದ್ಧವ ಪ್ರಿಯತಮ ಭಗವದ್ವಿಯೋಗ ನಿಮಿತ್ತ ಕ್ಲೇಶವಾನ್ ಇಪಾವಾನ್ ಭಗವಾನ್ ತಕ್ಷೋಕ ನಿವೃತ್ತಯೇ ತಾತ್ಕಾಲಿಕೀಂ ಪ್ರೀತಿಂ ಅಧಿಕಾಂಚ ಕೃಷ್ಣ ನನ್ನನ್ನು ಬಿಟ್ಟು ಹೊರಟಿದ್ದಾನಲ್ಲ ಅಂತನ್ನುವ ದುಃಖದಲ್ಲಿ ಉದ್ಧವ ಕೃಷ್ಣನಿಗೆ ಶರಣು ಬಂದಿದ್ದಾನೀಗ ನನ್ನನ್ನು ಬಿಟ್ಟು ಹೋಗಬೇಡ ಹೋಗೋದಾದರೂ ನನಗೆ ಉಪದೇಶ ಮಾಡಿ ಹೋಗು ಅಂತ ಕೃಷ್ಣನ ವಿಯೋಗವಾಗತ್ತೆ ಕೃಷ್ಣ ಪರಂಧಾಮಕ್ಕೆ ಹೋಗ್ತಾನೆ ಎನ್ನುವ ದುಃಖದೊಳಗೆ ಉದ್ಧವ ಒದ್ದಾಡ್ತಾ ಇದ್ದಾನೆ ಈ ದುಖವನ್ನು ಪರಿಹಾರ ಮಾಡಬೇಕು ಸದ್ಯಕ್ಕೆ ಉದ್ಧವನಿಗೆ ಎನ್ನುವುದಕ್ಕೆ ಒಂದೇನು ವಿಶೇಷವಾದ ಪ್ರೀತಿಯನ್ನು ಉದ್ಧವನ ಮೇಲೆ ಮಾಡ್ತಾ ಇದ್ದಾನೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಾಗವತ ಹೀಗೆ ಹೇಳ್ತಾ ಇದೆ ನ ತಥಾಮೇ ಪ್ರಿಯತಮಃ ಅಂತ ನಿರಪೇಕ್ಷ ಮುನಿಮಿಷಾಂತ್ ಇದು ಸಹಜವಾಗಿ ನಿಮ್ಮೆಲ್ಲರ ಅನುಭವಕ್ಕೆ ಬರೋ ವಿಷಯ ಇದು ಇದೇನು ಯಾರೂ ನಮಗೆ ಪರಿಚಯ ಇರಬೇಕಾಗಿಲ್ಲ ಏನೇನೇನೇನೂ ಬೇಕಾಗಿಲ್ಲ ಅಂಥವರ ಮೇಲೇನೇ ನಾವು ಕೆಲವೊಮ್ಮೆ ಎಷ್ಟು ಪ್ರೀತಿ ಮಾಡ್ತೇವೆ ಇದ್ದಕ್ಕಿದ್ದಾಗಿ ಓಡ್ತಾ ದಪ್ಪತ್ತು ಹೊತ್ಕೊಂಡು ಬೀಳ್ತಾನೆ ರಕ್ತ ಬರ್ತದೆ ಒದ್ದಾಡ್ತಿರ್ತಾನೆ ಎಲ್ಲ ಕೆಲಸ ಬಿಟ್ಟು ಮೊದಲಿಗೆ ಅವನ ಹತ್ರ ಹೋಗ್ತಾರೆ ಎಷ್ಟೊತ್ತು ಅವನಿಗೆ ಉಪಚಾರ ಮಾಡಿ ಅವನು ಒಂದು ಹಂತಕ್ಕೆ ಬರೋವರಿಗೆ ಆಮೇಲೆ ಅವನು ಮಾತಾಡಿಸೋದೇ ಇಲ್ಲ ಮತ್ತೆ ತಾನಾಯ್ತು ತನ್ನ ಮಕ್ಕಳು ತನ್ನ ಪರಿವಾರ ಅಷ್ಟೆ ಆದರೆ ಆ ಹೊತ್ತಿಗೆ ತನ್ನ ಮೈ ಮೇಲೂ ಎಚ್ಚರ ಇಲ್ಲದೇ ಇದ್ದಾಗಿ ಓಡ್ತಾನೆ ಇಷ್ಟೆ ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನೂವ್ರಜಾಮ್ಯಹಂ ನಿತ್ಯಂ ಪೂಯೇಯಸ್ವಂಘ್ರಿರೇಣು ಭಿಹಿ ಯಾವ ವ್ಯಕ್ತಿಗೆ ಏನೂ ಅಪೇಕ್ಷೆ ಇರೋದಿಲ್ಲ ವಿಷಯ ಭೋಗಗಳ ಅಪೇಕ್ಷೆಯಿಲ್ಲ ವಿರಕ್ತನಾಗಿರ್ತಾನೆ ಮೌನದಿಂದ ಇರ್ತಾನೆ ಬ್ರಹ್ಮಸೂತ್ರಾದಿಗಳಲ್ಲಿ ಹೇಳಿದಂತಹ ಯುಕ್ತಿಗಳನ್ನು ಪುನಃ ಪುನಃ ಅನುಸಂಧಾನ ಮಾಡ್ತಾನೆ ಮನನಶೀಲನಾಗಿರ್ತಾನೆ ಭಗವಂತನಲ್ಲಿ ಮನಸ್ಸಿಟ್ಟವ ಸಜ್ಜನರ ಮೇಲೆ ವೈರ ಇದ್ದವ ಎಲ್ಲ ಕಡೆಗೂ ಸಮಾನವಾಗಿ ಕಾಣುವಂತಹ ನಿಜವಾದ ಸಜ್ಜನ ಇದ್ರೆ ಅಂತಹ ವ್ಯಕ್ತಿಯನ್ನ ನಾನು ಬೆನ್ನು ಹತ್ತಿ ಹೋಗ್ತೇನೆ ಅವರು ಮುಂದೆ ಮುಂದೆ ನಡೆದ್ರೆ ನಾನು ಹಿಂದೆ ಹಿಂದೆ ಹೋಗ್ತೇನೆ ಬಕುತ ಮುಂದೆ ನೀನವರ ಹಿಂದೆ ಇದೇ ಭಾಗವತದ ಅಭಿಪ್ರಾಯವನ್ನ ದಾಸರು ತಿಳಿದಿದ್ದಾರೆ ಬಕುತ ಮುಂದೆ ನೀನವರ ಹಿಂದೆ ಯುಕ್ತಿಯ ಕೈಗೊಳ್ಳೋ ಗಯಾ ಗದಾಧರಣೆ ಅಂತಂದಿದ್ದಾರೆ ಪಕ್ಷಮಾಹಾತ್ರ ಬಂತು ನಿರಪೇಕ್ಷಂ ಮುನಿಂಶಾಂತಂ ನಿರ್ವೈರಂ ಸಮದರ್ಶನಂ ಅನೂವ್ರಜಾಮ್ಯಹಂ ನಿತ್ಯಂ ಯಾಕೆ ಪೂಯೇಯ ಸ್ವಾಂಘ್ರಿ ರೇಣುಭಿಹಿ ಬಕುತ ಜನ ಮುಂದೆ ನೀನವರ ಹಿಂದೆ ಅಂತ ದಾಸರಂದ್ರು ಯಾಕೆ ಈ ಕೊನೆ ಪಾದ ಮಹತ್ವದ್ದು ಪೂಯೇಯ ಸ್ವಾಂಘ್ರಿ ರೇಣುಭಿ ಪರಮಾತ್ಮನ ಉದ್ದೇಶ ಏನು ಅಂದರೆ ತಾನು ಮುಂದೆ ಭಕ್ತರು ಮುಂದೆ ಹೊರಟಾಗ ತಾನು ಹಿಂದೆ ಹಿಂದೆ ಹೋಗ್ತಾನೆ ಕಾರಣ ತಾನು ಹಿಂದೆ ಹೋಗುವಾಗ ಹೆಜ್ಜೆಗಳನ್ನು ಇಡ್ತಾನಲ್ಲ ಆ ಪಾದದ ಧೂಲಿ ಪಾದದ ಸಂಪರ್ಕವಾದ ಧೂಲಿಗಳು ಗಾಳಿಯಿಂದ ಹಾರಿ ಭಕ್ತರ ತಲೆಯ ಮೇಲೆ ಬೀಳಲಿ ಅನ್ನೋದಕ್ಕಾಗಿ ಹಿಂದೆ ಹಿಂದೆ ಹೋಗ್ತಾನಂತೆ ಸ್ವಾಂಗ್ರಿ ರೇಣು ಪೂಯೇಯ ತನ್ನ ಪಾದದ ಸಂಪರ್ಕವಾದ ಧೂಲಿಗಳು ಭಕ್ತರ ತಲೆಯ ಮೇಲೆ ಬಿದ್ದು ಅದರಿಂದ ಅವರ ಉದ್ಧಾರ ಆಗಲಿ ಅನ್ನೋದಕ್ಕಾಗಿ ಭಗವದ್ಭಕ್ತರ ಪಾದದ ಧೂಲಿ ನಮ್ಮ ತಲೆ ಮೇಲೆ ಬಿದ್ರೇನೇ ಉದ್ಧಾರವಾಗ್ತದೆ ಅಂದರೆ ಇನ್ನು ಭಗವಂತನ ಪಾದ ಧೂಲಿ ತಲೆ ಮೇಲೆ ಬಿದ್ದರೆ ಏನು ಹೇಳಬೇಕಿನ್ನು ಪಾಂಸು ಶ್ವಜೇಶ ಪುರುಹೂತ ಮುಖೋಚ್ಚ ವಿದ್ಯುತ್ ಭ್ರಾಜತ್ ಕಿರೀಟ ಮಣಿ ಲೋಚನ ಗೋಚರೇಶು ಉದ್ದವನ ಬಗ್ಗೆನೇ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವ ಮಾತು ಉದ್ಧವ ಅಲ್ಲೇನು ಅಕ್ರೂರ ಅಕ್ರೂರನ ಬಗ್ಗೆ ಹೇಳ್ತಾರೆ ಅಕ್ರೂರ ಆ ವೃಂದಾವನಕ್ಕೆ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಓಡಾಡಿದ ಹೆಜ್ಜೆಗಳು ಕಾಣಿಸಿದ ಬಂತೆ ಇನ್ನೂ ಒಳಗೆ ಬಂದಿಲ್ಲ ಕೃಷ್ಣ ಎಲ್ಲ ಕಡೆಗೆ ಆಕಳಗಳನ್ನು ಮೇಯಿಸುವುದಕ್ಕೆ ಅಲ್ಲಲ್ಲಲ್ಲಿ ಓಡಾಡ್ತಾ ಇದ್ದ ಆ ಓಡಾಡಿದ ಪಾದದ ಚಿಹ್ನಗಳು ಅವನಿಗೆ ಕಾಣಿಸಿದ ಕ್ಷಣಕ್ಕೆ ರಥದಿಂದ ಕೆಳಗೆ ಜಿಗದು ಉರುಳು ಸೇವೆ ಮಾಡ್ತಾ ಬಂದನಂತೆ ಕೃಷ್ಣನ ಮನೆಯವರೆಗೆ ಸೋಚೇಷ್ಟ ತಾತ್ರ ಹೊರಳಾಡಿದನಂತೆ ಯಾಕೆ ಅಂದರೆ ಅಜೇಷ ಪುರುಹೂತ ಮುಖೋಚ್ಚ ವಿದ್ಯುತ್ ಭ್ರಾಜತ್ ಕಿರೀಟಮಣಿ ಲೋಚನ ಗೋಚರೇಶ್ ಯಾವ ಪಾದದ ಧೂಲಿಯ ಮೇಲೆ ಬ್ರಹ್ಮಾದಿ ದೇವತೆಗಳು ಯಾವಾಗಲೂ ತಲೆಗಟ್ಟಿಸಿ ಹೊರಳಾಡ್ತಾರೆ ಅಂತಹ ಶ್ರೇಷ್ಠವಾದಂತಹ ಈ ಪಾದ ಧೂಲಿಗಳು ಹುಕ್ಕಟೆಯಾಗಿ ಸಿಕ್ಕಿವೆಯಲ್ಲ ಅಂತ ಎಂದೋ ಆ ಗಯಾಸುರನ ದೇಹದ ಮೇಲೆ ದೇವರು ಕಾಲಿಟ್ಟಿದ್ದು ಅದರ ಚಿಹ್ನ ಅದು ಗಯಾದೊಳಗೆ ಒಂದು ನಮಗೆ ಇವತ್ತು ಸಿಗತ್ತೆ ಅಂತ ಹೇಳಿ ಕೋಟಿ ಕೋಟಿ ಜನ ಭಕ್ತರು ಅಲ್ಲಿ ಹೋಗಿ ತಲೆಗಟ್ಟಿಸ್ತಾರೆ ತಮ್ಮ ಪಿತೃಗಳ ಉದ್ಧಾರ ಆಗುವುದಕ್ಕೆ ಪಿಂಡಪ್ರದಾನಾದಿಗಳನ್ನು ಮಾಡ್ತಾರೆ ಅಂಥದ್ದು ಆ ಅಕ್ರೂರನ ಭಾಗ್ಯ ಅಂಥದ್ದು ನೋಡಿ ಎಲ್ಲಿ ನೋಡಿದರಲ್ಲಿ ದೇವರ ಪಾದ ಸಾಕ್ಷಾತ್ ಭಗವಂತನ ಪಾದ ಇಟ್ಟ ಆ ಚಿಹ್ನಗಳು ಅವನ ಕಣ್ಣಿಗೆ ಕಾಣಿಸಿದರೆ ಮೈ ಮರತು ಹೊರಳಾಡಿದ್ದಾನೆ ಹೀಗೆ ಆ ಭಗವಂತನ ಪಾದಧೂಲಿಯ ಮಹತ್ವ ಇದೆ ಶ್ರೀಮದ್ ವಿಷ್ಣುಂಘ್ರನಿಷ್ಠಾತಿ ಗುಣ ಗುರುತಮ ಶ್ರೀಮದ್ ಆನಂದತೀರ್ಥತ್ರೈಲೋಕ್ಯಾಚಾರ್ಯ ಪಾದೋಜ್ವಾಲಾ ಜಾಲ ಜಾಲ ಸತ್ಪಾಂಸವಹ ಅಸ್ಮಾನ್ ಶ್ರೀಮದ್ ಆಚಾರ್ಯರ ನಮ್ಮನ್ನು ಪವಿತ್ರಗೊಳಿಸಲಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇಳಿದ್ದಾರೆ ಅಂತಹ ಭಗವಂತನ ಧೂಳಿಗಳು ಭಗವದ್ ಭಕ್ತರ ಮೇಲೆ ಬೀಳಲಿ ಅನ್ನೋದಕ್ಕೆ ದೇವರು ಹಿಂದೆ ಹಿಂದೆ ಹೋಗ್ತಾನಂತ ನೀವನ್ಬೋದು ಹಿಂದೆ ಹೋದರೆ ಪಾದ ಧೂಲಿ ಅವರ ತಲೆ ಮೇಲೆ ಹೇಗೆ ಬೀಳುತ್ತದೆ ಅಂತ ಅವರು ಮುಂದೆ ಹೋಗ್ತಿರ್ತಾರೆ ಇವನು ಹಿಂದೆ ಹೋಗ್ತಿರ್ತಾನೆ ಗಾಳಿ ಬಂದಾಗ ಗಾಳಿ ಬಂದಾಗ ತಲೆ ಮೇಲೆ ಬೀಳ್ತದೆ ಗಾಳಿ ಹೀಗೆ ಬಂದರೆ ಅಂತನ್ನೋ ಪ್ರಶ್ನೆಯು ನಿಮಗೆ ಬರ್ತದೆ ಅದಕ್ಕೆ ದೇವರು ಯಾರ ಬೆನ್ನತ್ತಾನೆ ಇದನ್ನು ಆಲೋಚನೆ ಮಾಡಿ ಯಾರು ಬೆನ್ನತ್ತಾನೆ ಯಾರು ಭಗವದ್ಭಕ್ತರೋ ಸಜ್ಜನರೋ ಅವರ ಬೆನ್ನತ್ತಾನೆ ಯಾರು ಭಗವದ್ ಭಕ್ತರೋ ಸಜ್ಜನರೋ ಅವರು ಪುಣ್ಯವಂತರಾಗಿರ್ತಾರೆ ಪುಣ್ಯವಂತರಿಗೆ ಅವರು ಹೊರಡುವಾಗ ಗಾಳಿ ಎಂದು ಅವರಿಗೆ ಎದುರಾಗೋದೇ ಇಲ್ಲ ಅವರಿಗೆ ಅನುಕೂಲವಾಗೇ ಅವರ ಬೆನ್ನ ಹಿಂದೆ ಬರ್ತದೆ ಶುಭ ಅಪಶಕುನ ಇವುಗಳನ್ನು ಹೇಳುವಾಗ ಶಾಸ್ತ್ರ ಹೇಳುತ್ತದೆ ನಾವು ಯಾವುದೇ ಒಂದು ಸತ್ಕಾರ್ಯಕ್ಕೆ ಹೋದಾಗ ಎದುರಿನಿಂದ ಜೋರಾಗಿ ಗಾಳಿ ಬೀಸ್ತು ಅಂದರೆ ಕಾರ್ಯ ಆಗೋದಿಲ್ಲ ಅಂತ ಅರ್ಥ ನಾವು ಹೊರಟ ದಿಕ್ಕಿಗೆ ಬೆನ್ನಿನಿಂದ ಗಾಳಿ ಬರ್ತಾ ಇದ್ದರೆ ನಮ್ಮ ಹಾಗೇನೇ ಗಾಳಿಯೂ ಬರ್ತಾ ಇದ್ದರೆ ಅದು ಶುಭ ಅಂತ ಎಂದೋ ಒಂದು ದಿವಸ ಎದುರಿಗೆ ಬಂದರೆ ಗಾಬರಿಯಾಗಿ ಮನೆಯೊಳಗೆ ಕೂಡಬೇಡ್ರಿ ಹೋಗ್ರಿ ದೇವರ ಸ್ಮರಣೆ ಮಾಡಿಕೊಂಡು ವಿಷಯ ಹೇಳಿದೆ ಶಾಸ್ತ್ರದಲ್ಲಿ ಇದೆ ಹಾಗಾದರೆ ವಾಯುಹು ಅನುಕೂಲ ಅಂತ ಅನುಕೂಲ ನಾವು ಹೊರಟ ರೀತಿಯಲ್ಲಿ ವಾಯು ಬೀಸಿದರೆ ಅದು ಶುಭ ಶಕುನ ಭಗವದ್ಭಕ್ತರಿಗೆ ದೇವರು ಬೆನ್ನು ಹತ್ತೋದು ಭಗವದ್ಭಕ್ತರಿಗೆ ಅಪಶಕುನ ಆಗ್ತದೆ ಯಾಕೆ ಅವರಿಗೆ ಶುಭ ಇರ್ತದೆ ಹೀಗಾಗಿ ಪ್ರಾಯಃ ಭಗವದ್ಭಕ್ತರು ಹೊರಗೆ ಹೊರಟರೆ ಅವರಿಗೆ ಅನುಗುಣವಾಗಿಯೇ ಗಾಳಿ ಬೀಸೋದು ಅಂದರೆ ಹಿಂದಿನಿಂದಲೇ ಗಾಳಿ ಬೀಸ್ತದೆ ಹಿಂದಿನಿಂದ ಗಾಳಿ ಬೀಸೋದಾದರೆ ಹಿಂದಿದ್ದ ದೇವರ ಪಾದ ಹಾರಿ ಅವರ ತಲೆಯ ಮೇಲೆ ಬೀಳುತ್ತದೆ ಅನ್ನೋದಕ್ಕಾಗಿ ಭಗವಂತ ಹಿಂದೆ ಹಿಂದೆ ಹೋಗ್ತಾನೆ ಪೂಯೇಯ ಸ್ವಾಂಗ್ರಿ ಇಲ್ಲ ಅಂದ್ರೆ ತಾನು ಮುಂದೆ ಹೋದ ದೇವರು ಎಲ್ಲಿ ಹೆಜ್ಜೆ ಇಟ್ಟು ಹೋಗ್ತಾನೆ ಅದರ ಮೇಲೆ ಕಾಲಿಟ್ಟು ಇವರು ಹೋಗಬೇಕಾಗ್ತದೆ ಅದರಿಂದ ನರಕ ಆಗ್ತದೆ ಅದಾಗಬಾರದು ಅನ್ನೋದಕ್ಕೋಸ್ಕರ ತಾನು ಹಿಂದೆ ಹೋಗ್ತಾನೆ ಅದನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ ಸ್ವಾಂಘ್ರಿ ರೇಣುಬಿ ತಮ್ಮ ಶೋಧೆಯಾಮಿ ಇತ್ಯನುವ್ರಜಾಮಿ ಅನುಗಚ್ಚತಿ ವಿಷ್ಣುಸ್ತು ಸ್ವಭಕ್ತಂ ತುದ್ಧಯೇ ಅವನ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಹಿಂದಿನಿಂದೆ ಹೋಗ್ತಾನೆ ತಸ್ಯಾಂಗ್ರಿ ರೇಣುಭಿ ವಾತ ನೀತೈ ಅಗ್ರೇಸರ ಶುಚಿ ಆ ಪರಮಾತ್ಮನ ಪಾದಧೂಲಿಗಳು ಎಂತಹ ಪಾದಧೂಲಿಗಳು ವಾತ ನೀತೈ ಗಾಳಿಯಿಂದ ಹಾರಿ ತಲೆಯ ಮೇಲೆ ಬಿದ್ದವುಗಳು ಅವುಗಳಿಂದ ಅಗ್ರೇಸರ ಮುಂದೆ ನಡೆಯುವ ಭಕ್ತ ಶುಚಿಹಿ ಶುದ್ಧನಾಗ್ತಾನೆ ಪಾಪಗಳಿಂದ ಅಗ್ರತೆ ಅಗ್ರತೋ ಗಮನೆ ವಿಷ್ಣೋಹೋ ದೇವರೇ ಮುಂದೆ ಹೊರದ್ರೆ ಏನಾಗತ್ತೆ ಕೆಲವೊಂದು ಸಲ ಎದುರಿನಿಂದ ಗಾಳಿ ಬಿದ್ದರೆ ಬಂದರೆ ಆಗ ಆ ಧೂಲಿಯು ಇವನ ಮೇಲೆ ಬೀಳ್ಬಹುದಲ್ಲ ಭಕ್ತನ ಮೇಲೆ ಹಾಗೂ ಮಾಡಿ ಅಂದರೆ ಬೈಜ ಕದಾಚಿತ್ ಆ ಧೂಳಿ ಇವನು ತಲೆ ಮೇಲೆ ಬೀಳಬಹುದು ಆದರೆ ದೇವರು ಹೆಜ್ಜೆ ಇಟ್ಟ ನೆಲದ ಮೇಲಂತೂ ಇವನು ಹೆಜ್ಜೆ ಇಡಲೇಬೇಕಾಗತ್ತೆ ಅದರಿಂದ ಪಾಪ ಬರುತ್ತದೆ ಅರ್ಥ ಆಯ್ತಾ ಧೂಳಿ ತಲೆ ಮೇಲೆ ಬೀಳಬಹುದು ಆದರೆ ದೇವರು ಯಾವ ನೆಲದ ಮೇಲೆ ಕಾಲಿಟ್ಟಿದ್ದಾನೆ ಅಲ್ಲಿ ಇವನು ಕಾಲಿಟ್ಟು ಪರಮಾತ್ಮನ ಪಾದ ಧೂಲಿಯನ್ನು ತೊಳೆದ ಪಾಪವು ಇವನಿಗೆ ಬಂದು ಬಿಡ್ತದೆ ಶುದ್ಧಿ ಹಿಂದಿನಿಂದ ಹೋದರೆ ಗಾಳಿ ಬೀಸಿದರೆ ಸಂತೋಷ ಬೀಸದೆ ಇದ್ರೆ ಸುಮ್ಮನಾದರೂ ಇರಬಹುದು ಇಲ್ಲಿ ಎದುರಿನಿಂದ ಗಾಳಿ ಬೀಸಿದರೆ ಪಾದ ತಲೆಯ ಮೇಲೆ ಬಿದ್ದ ಚಾ ಬೀಳುವ ಚಾನ್ಸ್ ಇದ್ರೂ ತಿಳಿಯುವ ಪಾಪ ನಿಯಮೇನ ಇದೆ ಅದಕ್ಕಾಗಿ ಪರಮಾತ್ಮ ಎಂದಿಗೂ ಕೂಡ ತಾನು ಮುಂದೆ ಹೋಗುವುದಿಲ್ಲ ಹಿಂದೆ ಬರ್ತಾನೆ ಅಗ್ರತೋ ಗಮನೆ ವಿಷ್ಣೋಹೋ ಪಾದಸ್ಪೃಷ್ಟಮ್ರಜೋಭವೇ ಅಲ್ಲಿ ಅದನ್ನು ಆವೃತ್ತಿ ಮಾಡ್ಕೋಬೇಕು ವಿಷ್ಣೋ ಪಾದಸ್ಪೃಷ್ಟಜ ಪಾದಸ್ಪೃಷ್ಟ ಭವೆತ್ ಪರಮಾತ್ಮನ ಪಾದಗಳ ಸಂಪರ್ಕವಾದ ಧೂಲಿ ಇವನ ಪಾದದಿಂದ ಸ್ಪೃಷ್ಟವಾದಂತೆ ಆಗತ್ತೆ ಅದರಿಂದ ಇವನಿಗೆ ಅನರ್ಥ ಅಥ ಸ್ವಭಕ್ತ ಪೂಯೇಯ ಇತ್ಯನೂರಜತಿ ಕೇಶವ ಅದಕ್ಕಾಗಿ ಪರಮಾತ್ಮ ಹಿಂದಿನಿಂದ ಹೋಗ್ತಾನೆ ಅಂತ ಸಂಖ್ಯಾನ ಅನ್ನೋ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಿಷ್ಕಿಂಚನಾ ಮಯ್ಯನುರಕ್ತಚೇತಸ ಶಾಂತ ಮಹಾಂತೋಖಿಲೀವತ್ಸಲಾಹ ಕಾಮೈರನಾಲಬ್ಧ ಧಿೋಜುಷ್ಚನೈರಪೇಕ್ಷಿ ವಿಧುಸುಖಮ ಸಂಖ್ಯಾನ ಅನ್ನುವ ಗ್ರಂಥದಲ್ಲಿ ಯಾಕೆ ಹೇಳಿರ್ಬೋದು ವಿಚಾರ ಮಾಡಿ ಸುಮ್ಮನೆ ಹಾಕೊಳ್ರಿ ಯಾರು ದೇವರು ತುಳಿದ ಪಾದ ಧೂಲಿಯನ್ನು ತುಳಿಯಬಾರದು ಅನ್ನೋದು ಮುಖ್ಯ ಉದ್ದೇಶ ಅದನ್ನು ತುಳಿದೇ ಇದ್ದ ಹಾಗೆ ನೀವು ಹೋಗ್ತೀವಿ ತಲೆ ಮೇಲೆ ಹಾಕೋತೀವಿ ಅಂದ್ರೆ ಹಾಕೊಳ್ರಿ ಆಯ್ತು ಇದಾದ ಮೇಲೆ ದೇವರ ಮನೆಯಲ್ಲಿ ನಾವು ಶು ಶುದ್ಧತೆಯನ್ನು ಮಾಡಿದರೆ ಎಷ್ಟು ಧೂಳಿಗಳು ನಮ್ಮ ತಲೆ ಮೇಲೆ ಬೀಳುತ್ತದೋ ಆ ದೇವರ ಮನೆಯನ್ನು ಸ್ವಚ್ಛ ಮಾಡುವಾಗ ಅಷ್ಟು ವರ್ಷಗಳವರೆಗೆ ಅಥವಾ ಅಷ್ಟು ವರ್ಷಗಳವರೆಗೆ ಸ್ವರ್ಗದಲ್ಲಿ ಸುಖವಾಗಿರ್ತಾನೆ ಅಂತ ಹೇಳ್ತಾರೆ ಗೊತ್ತಾಯ್ತಾ ದೇವರ ಪ್ರತಿಮೆ ಶಾಲಿಗ್ರಾಮಾದಿಗಳು ಅಧಿಷ್ಠಾನಗಳು ಇರುವಂತಹ ಒಂದು ಮನೆಯ ಧೂಳಿಯೇ ನಮ್ಮ ತಲೆಯ ಮೇಲೆ ಬಿದ್ದರೆ ಹೀಗಿರಬೇಕಾದರೆ ಇನ್ನು ನೇರವಾಗಿ ಭಗವಂತನ ಪಾದ ಧೂಲಿಗೆ ತಲೆಯ ಮೇಲೆ ಬಿದ್ದರೆ ಏನಾಗಬಹುದು ಅಂತ ಊಹೆ ಮಾಡಿಕೊಳ್ಳಿ ಹಾಗಾದರೆ ಅದಕ್ಕೆ ಲೆಕ್ಕ ಇದೆ ಪುಕ್ಕಟಿಯಾಗಿ ಒಟ್ಟು ಪಾದ ಧೂಲಿ ಬಿತ್ತು ಇವನಿಗೆ ಉದ್ಧಾರಾಯಿತು ಅಲ್ಲ ಎಷ್ಟು ಕಣಗಳು ಇವನ ತಲೆಯ ಮೇಲೆ ಬೀಳ್ತದೋ ಅಷ್ಟು ವರ್ಷ ಇವನ ಸ್ವರ್ಗದಲ್ಲಿರ್ತಾನೆ ಅಂತ ಹಾಗೆ ಭಗವಂತನ ನೇರವಾದ ಪಾದಗಳ ಸಂಪರ್ಕವಾಗಿರುವಂತಹ ಎಷ್ಟು ಧೂಳಿಗಳು ಇವನ ತಲೆಯ ಮೇಲೆ ಬೀಳುತ್ತದೋ ಅಷ್ಟು ವಿಶೇಷವಾದ ಆ ಲೆಕ್ಕದ ಸುಖ ಇವನಿಗಾಗತ್ತೆ ಅಂತ ಲೆಕ್ಕಕ್ಕೆ ತೆಗೆದುಕೊಂಡು ನಮಗೆ ಅದು ಸುಖ ಕೊಡೋದು ಅನ್ನೋದಕ್ಕಾಗಿ ಸಂಖ್ಯಾನ ಅನ್ನುವ ಗ್ರಂಥದಲ್ಲಿ ಈ ಲೆಕ್ಕಾಚಾರವನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ ನಿಷ್ಕಿಂಚನಾಮಯ್ಯನುರಕ್ತಚೇತಸ ಶಾಂತ ಮಹಾಂತೋಖಿಲ ಜೀವ ವತ್ಸಲಾಹ ಕಾಮೈರನಾಲಬ್ಧ ಧಿಯೋ ಜುಷ್ಚೇ ತೇನೈರಪೇಕ್ಷಿದುಸುಖಮ ನನ್ನಲ್ಲಿ ಭಕ್ತಿ ಇದ್ದ ದರಿದ್ರರಾದಂತಹ ಭಗವತ್ ಸಾಧನೆಗೆ ಭಗವತ್ ಪ್ರೀತಿಗೆ ಉಪಯುಕ್ತವಲ್ಲದ ಸಂಪತ್ತನ್ನು ಸಂಪಾದನೆ ಮಾಡದೆ ನನ್ನಲ್ಲಿ ಭಕ್ತರಾದಂತಹ ಯಾವ ಮಹಾತ್ಮರಿದ್ದಾರೆ ಎಲ್ಲರ ಮೇಲೆ ವಾತ್ಸಲ್ಯವನ್ನು ತೋರುವವರು ಯಾವ ಭೋಗಗಳಿಂದಲೂ ಅವರಿಗೆ ಆಕರ್ಷಣೆ ಇರೋದಿಲ್ಲ ಭೋಗಗಳನ್ನು ಮಾಡೋದೂ ಇಲ್ಲ ಅಜುಶಶ್ಚ ಅವರಿಗೆ ಆಕರ್ಷಣೆಯೂ ಇಲ್ಲ ಭೋಗ ಮಾಡೋದೂ ಇಲ್ಲ ಅವರು ನಿಜವಾಗಿ ನನ್ನಿಂದ ಸಿಗುವಂತಹ ಏನು ಉತ್ತಮವಾದ ಮೋಕ್ಷಸುಖ ಇದೆ ಅದನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ ದೇವರಿಂದಲೇ ನಮಗೆ ಮಮ ಸಕಾಶಾತ್ ಸುಖಂ ಸುಖಂಭತಿ ಇತಿ ತತ್ವಂ ತೇವಿದು ನನ್ನಿಂದ ನಿರಪೇಕ್ಷವಾದ ಸುಖ ಯಾವ ವಿಷಯ ಭೋಗಗಳ ಅಪೇಕ್ಷೆಯಿಲ್ಲದೆ ಸ್ವರೂಪ ಸುಖ ಆ ಭಗವಂತನ ಅನುಗ್ರಹದಿಂದ ನಮಗಾಗತ್ತೆ ಅಂತನೋ ದೃಢವಾದ ನಿರ್ಧಾರ ಇದೆ ಅನ್ನೋದಕ್ಕೆ ಯಾವ ವಿಷಯ ಭೋಗ್ಯಗಳನ್ನು ಅವರ ಮುಂದೆ ಇಟ್ಟರೂ ಕೂಡ ಅಕಡೆ ತಲೆ ಹಾಕೋದಿಲ್ಲ ಬಾಧ್ಯಮಾನೋಪಿ ಮಗ್ಭಕ್ತಃ ವಿಷಯೈ ರಜಿತೇಂದ್ರಿಯ ಕೆಲವೊಮ್ಮೆ ವಿಷಯಗಳು ಭಕ್ತರನ್ನು ಕೂಡ ಆಕರ್ಷಣೆ ಮಾಡ್ತವೆ ಆ ಮಾನಸಿಕ ಪೀಡೆ ತಾತ್ಕಾಲಿಕವಾಗಿ ಭಕ್ತರಿಗೂ ಆಗಬಹುದು ಆದರೂ ಅವರು ವಿಷಯೈರ್ನಾಭಿಭೂಯತೆ ಪೂರ್ಣವಾಗಿ ಆ ವಿಷಯಗಳಿಗೆ ಸೋತು ಸಂಸಾರದಲ್ಲೇ ಆಸಕ್ತರಾಗ್ತಾರೆ ಅಂತಲ್ಲ ಸ್ವಲ್ಪ ಪೀಡೆಯಾದರೂ ಇಂದ್ರೇ ನಿಗ್ರಹ ಮಾಡುವುದು ಕಷ್ಟ ಅಂತಾದರೂ ಕೂಡ ಮತ್ತೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಸುಧಾರಿಸಿಕೊಂಡು ಅವರು ಸಂಸಾರವನ್ನು ಗೆಲ್ತಾರೆ ಪ್ರಶಸ್ತ ಯಾಪಿ ಮದ್ಭಕ್ತಿಯ ನ ಅಭಿಭೂಯತೆ ಸೋಲೋದು ಬೇರೆ ಪೂರ್ಣವಾಗಿ ಅದರಿಂದ ಹತರಾಗೋದು ಬೇರೆ ತಾತ್ಕಾಲಿಕವಾದ ಸೋಲು ಅವರಿಗೆ ಬಂದಂತೆ ಆದರೂ ಮಾನಸಿಕ ಪೀಡೆಯಾದರೂ ಅದನ್ನು ಮೀರಿ ನಿಲ್ಲುವಂತಹ ಶಕ್ತಿ ಭಗವದ್ಭಕ್ತರಿಗೆ ಇರುತ್ತದೆ ಯಥಾಗ್ನಿ ಸುಸಮಿಧ್ಯ ಕರೋತ್ಯೇನಾಂಸಿ ಭಸ್ಮಾತ್ ತಥಾ ಮದ್ವಿಷಯ ಭಕ್ತಿ ಉದ್ಧವೈನಾಂಸಿ ಕೃತ್ಸ್ನಶಃ ಒಳ್ಳೆ ಅಗ್ನಿ ಯಾವ ರೀತಿಯಾಗಿ ತನ್ನಲ್ಲಿ ಹಾಕಿದ್ದನ್ನೆಲ್ಲ ಸುಟ್ಟು ಬಿಡಬೇಕೋ ಅದರಂತೆ ಭಗವಂತನ ಅದು ಮೇಲೆ ಏನಾಂಸಿ ಅಂತಾಗಬಾರದು ಏಧಾಂಸಿ ಅಂತಾಗಬೇಕು ಯಥಾಗ್ನಿ ಸ್ವಸಮಿಧ್ಯ ಕರೋತ್ಯೇಧಾಂಸಿ ಭಸ್ಮಸಾತ್ ಯಾವ ರೀತಿಯಾಗಿ ಅಗ್ನಿ ತನ್ನಲ್ಲಿ ಹಾಕಿದ ಕಟ್ಟಿಗೆ ಮೊದಲಾದವುಗಳನ್ನೆಲ್ಲ ಸುಟ್ಟು ಬಿಡುತ್ತೋ ಹಾಗೆ ಭಗವಂತನಲ್ಲಿ ಮಾಡುವ ಭಕ್ತಿ ಇದು ಅಗ್ನಿ ಇದ್ದಾಗೆ ಅದು ನಮ್ಮ ಎಲ್ಲ ಪಾಪಗಳನ್ನು ಸುಟ್ಟು ಬಿಡುತ್ತದೆ ನ ಮಾಂ ಯೋಗ ನ ಸಾಂಖ್ಯಂ ಧರ್ಮ ಉದ್ಧವ ನ ಸ್ವಾಧ್ಯಾಯತಪಸ್ತ್ಯಾಗ ಯಥಾ ಭಕ್ತಿರ್ಮಮೋರ್ಜಿತ ಯೋಗಗಳಾಗಲಿ ಜ್ಞಾನಗಳ ಜ್ಞಾನ ಕೇವಲ ವೇದಗಳ ಅಧ್ಯಯನ ತಪಸ್ಸು ಅಭಿಮಾನ ಇವುಗಳು ಯಾವುದು ನನ್ನನ್ನು ವಶಪಡಿಸಿಕೊಳ್ಳಲು ಸಾಧ್ಯ ಇಲ್ಲ ನಾನು ವಶನಾಗಬೇಕು ಅಂದರೆ ಭಕ್ತಿಗೆ ಮಾತ್ರ ವಶನಾಗಬೇಕು ಇನ್ಯಾವುದಕ್ಕೂ ನಾನು ವಶನಾಗೋದಿಲ್ಲ ಬೇಕಾದಷ್ಟು ಪಾಂಡಿತ್ಯ ಇರಬಹುದು ಅಷ್ಟಾಂಗ ಯೋಗಗಳನ್ನು ಸಾಧನೆ ಮಾಡಿಕೊಂಡಿರಬಹುದು ಎಲ್ಲ ವೇದಗಳು ಮುಖೋದ್ಗತವಾಗಿರಬಹುದು ಅದ್ಯಾವುದಕ್ಕೂ ನಾನು ಬಗ್ಗೋದಿಲ್ಲ ಆದರೆ ನನ್ನಲ್ಲಿ ಪ್ರೀತಿ ಮಾಡಿದರೆ ನನ್ನ ಮಹಾತ್ಮ್ಯವನ್ನು ತಿಳಿದುಕೊಂಡು ಪ್ರೀತಿ ಮಾಡಿದರೆ ಮಾತ್ರ ಅವನು ಹೇಳಿದ ಹಾಕಿ ಕುಣಿಲಿಕ್ಕೆ ನಾನು ತಯಾರು ಭಕ್ತಿಯಹ ಏಕಯಾಗ್ರಾಹ್ಯ ಶ್ರದ್ಧಯ ಆತ್ಮ ಭಕ್ತಿ ಪುನಾತಿ ಮನಿಷ್ಠ ಸಕಾಮಾನಪಿ ಸಂಭವಾತ್ ಶ್ರದ್ಧೆಯ ಶ್ರದ್ಧೆಯಿಂದ ಕೂಡಿದಂತಹ ಏನು ಭಕ್ತಿ ಇದೆ ಆ ಭಕ್ತಿಯಿಂದಲೇ ಸಜ್ಜನರಿಗೆ ಸ್ವಾಮಿಯಾದ ಪ್ರಿಯನಾದ ನಾನು ಅವರಿಗೆ ವಶನಾಗ್ತೇನೆ ಆ ಭಕ್ತಿ ಏನು ಮಾಡುತ್ತದೆ ಸಕಾಮರಾಗಿದ್ದರೂ ಕೂಡ ಅಲ್ಪ ಸ್ವಲ್ಪ ಕಾಮಗಳನ್ನು ಇಟ್ಟುಕೊಂಡಿದ್ದರೂ ಮನಸ್ಸಿನಲ್ಲಿ ಕಾಮ್ಯೋಪಭೋಗಿಗಳನ್ನು ಮಾಡುವ ಪ್ರವೃತ್ತಿ ತಾತ್ಕಾಲಿಕವಾಗಿ ಇದ್ದರೂ ಅಡ್ಡಿ ಇಲ್ಲ ಅವರಲ್ಲಿರುವ ಭಕ್ತಿ ಅವರನ್ನು ಶುದ್ಧಗೊಳಿಸ್ತದೆ ಯಾವುದೇ ತರಹದ ದೋಷಗಳ ಲೇಪ ಆಗದೆ ಇದ್ದಾಗಿ ಮಾಡ್ತೀವಿ ಯಾವಾಗ ನಾವು ಇವತ್ತು ಭಕ್ತಿಯನ್ನು ಪ್ರಾರಂಭ ಮಾಡಿದರೆ ಎಷ್ಟು ದಿನಗಳ ನಂತರ ನಮ್ಮಲ್ಲಿ ಶುದ್ಧಿ ಆಗತ್ತೆ ಅಂತ ಸಂಭವ ಅಂತಂದರು ನಂತರಗಿಂತರ ಇಲ್ಲ ಭಕ್ತಿ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ಕ್ಷಣದಿಂದ ಅವನಲ್ಲಿ ಶುದ್ಧಿ ಪ್ರಾರಂಭ ಸಂಭವ ಆರಭ್ಯ ಯಾವಾಗ ಭಕ್ತಿಯ ಉತ್ಪಾದ ಇವನಲ್ಲಿ ಆಗತ್ತೋ ಆ ಕ್ಷಣದಿಂದಲೇ ಇವನಲ್ಲಿ ಶುದ್ಧಿ ಆಗ್ತದೆ ಪಾವಿತ್ರ್ಯ ಬರ್ತಾ ಹೋಗ್ತದೆ ನಥು ಕಾಲಕ್ಷೇಪೇಣ ಕಾಲವಿಳಂಬ ಇಲ್ಲ ಅದಕ್ಕೆ ಅಪರೋಕ್ಷ ಜ್ಞಾನವೂ ಹೀಗೆ ಸೋದಯಾತ್ಫಲದಂ ಜ್ಞಾನಂ ಅಪರೋಕ್ಷ ಜ್ಞಾನವಾದ ಕ್ಷಣದಿಂದ ಅಪರೋಕ್ಷ ಜ್ಞಾನ ನಮಗೆ ಫಲ ನೀಡುವಂತೆ ಭಕ್ತಿ ತಾನು ಹುಟ್ಟಿದಾಗಿನಿಂದ ನಮ್ಮಲ್ಲಿ ಪಾವಿತ್ರ್ಯವನ್ನು ನೀಡುತ್ತಾ ಹೋಗುತ್ತೆ ಮನಸ್ಸು ದೇಹ ಎರಡೂ ಪವಿತ್ರವಾಗ್ತಾ ಆಗ್ತಾ ಆಗ್ತಾ ನಾವು ಪರಮಾತ್ಮನ ಹತ್ತಿರ ಹೋಗ್ತೇವೆ ಧರ್ಮ ಸತ್ಯದಯೋಪೇತಃ ವಿದ್ಯಾವಾ ತಪಸಾನ್ವಿತ ಮಧ್ಯಭಕ್ತ್ಯಪೇತಮಾತ್ಮ ನಮ್ಮ ನಮ್ಯಕ್ ಪ್ರಪುನಾತಿ ಸತ್ಯ ದಯ ವಿದ್ಯೆ ತಪಸ್ಸು ಎಲ್ಲ ಇದೆ ಧರ್ಮ ಇದೆ ಯಜ್ಞಾಗಾದಿಗಳನ್ನು ಮಾಡಿದ್ದಾನೆ ಭಕ್ತಿ ಒಂದಿಲ್ಲ ಅಂದರೆ ಅವನಿಗೆ ಪಾವಿತ್ರ್ಯ ಇಲ್ಲ ಅದೆಲ್ಲವೂ ವ್ಯರ್ಥ ಸ್ವಲ್ಪ ಶ್ರದ್ಧೆ ಇದ್ದರೆ ಅತ್ಯಲ್ಪ ಭಕ್ತಿ ಇದ್ದರೆ ಅತ್ಯಲ್ಪ ಫಲ ಬರಬಹುದು ಆದರೆ ನಿಜವಾದ ಭಕ್ತಿ ಇದ್ದರೆ ಏನು ಮಹಾಫಲವನ್ನು ನಾವು ಪಡೆಯಬೇಕೋ ಅದನ್ನು ಪಡೆಯೋದಕ್ಕಾಗೋದಿಲ್ಲ ಕಥಂ ವಿನಾರೋ ಮಹರ್ಷಂ ದ್ರವತಾ ಚೇತಸಾ ವಿಶ್ರಕಲಯ ಶುದ್ಧೇದ್ ಭಕ್ತಿಯ ವಿನೇಶ್ವರ ತುಷ್ಯೇತ್ ಭಕ್ತಿಯ ವಿನೇಶ್ವರ ಶುದ್ಧೇದ ಭಕ್ತಿಯ ವಿನಾಶಯ ಹೀಗೆಲ್ಲ ಪಾಠಗಳು ಅದಕ್ಕಂತಾರೆ ಭಗವಂತನ ಕಥೆಗಳನ್ನು ಕೇಳಿದರೆ ದೇವರ ಮಹಿಮೆಗಳನ್ನು ವರ್ಣನೆ ಮಾಡಿದರೆ ರೋಮಾಂಚನ ಆಗಬೇಕು ಮನಸ್ಸು ಕರಗಬೇಕು ಆನಂದ ಬಾಷ್ಪಗಳು ಉದುರಬೇಕು ಅದಿಲ್ಲ ಅಂದರೆ ಅವನಿಗೆ ಭಕ್ತಿ ಇದೆ ಅಂತ ತಿಳಿಯೋದು ಹೇಗೆ ಭಕ್ತಿ ಇಲ್ಲ ಅಂತಾದರೆ ಭಗವಂತನ ತೃಪ್ತಿ ಭಗವಂತನ ಅನುಗ್ರಹ ಆಗೋದು ಹೇಗೆ ಅಥವಾ ಮನಸ್ಸು ಪವಿತ್ರ ಆಗೋದು ಹೇಗೆ ಭಕ್ತಿಯ ವಿನ ಆಶಯ ಕಥಂ ಶುದ್ಧೆ ನಮ್ಮ ಮನಸ್ಸು ಭಕ್ತಿ ಇಲ್ಲದೆ ಪವಿತ್ರವಾಗೋದು ಹೇಗೆ ರೋಮಹರ್ಷ ರೋಮಾಂಚನ ಆಗಿಲ್ಲ ಮನಸ್ಸು ಕರಗಿಲ್ಲ ಭಗವಂತನ ಮಹಿಮೆಯನ್ನು ಕೇಳುವಾಗ ದಳದಳದಳ ಅಂತ ಕಣ್ಣೀರು ಉದುರಿಸಿಲ್ಲ ಅಂದರೆ ಅವನಿಗೆ ಭಕ್ತಿ ಇದೆ ಅಂತಾದರೂ ತಿಳಿಯೋದು ಹೇಗೆ ಸಾಧ್ಯ ಇಲ್ಲ ಆದ್ದರಿಂದ ಆ ಪರಮಾತ್ಮನ ಮಹಿಮೆಯನ್ನು ಕೇಳುವಾಗ ತನ್ಮಯನಾಗಿ ಕೇಳಬೇಕು ಆನಂದ ಬಾಷ್ಪಗಳನ್ನು ಸುರಿಸಬೇಕು ಎಂಬುದಾಗಿ ತಿಳಿಸ್ತಾರೆ ವಾಗ್ಗದ್ಗದ ದ್ರವತೆ ಯಸ್ಯ ಚಿತ್ತಂ ಮೃದತ್ಯಭೀಕ್ಷಣಂ ಹಸತಿ ಕ್ವಚಿಚ್ಚ ವಿಲಜ್ಜ ಉದ್ಗಾಯತಿ ನೃತ್ಯತೆ ಚ ಮದ್ಭಕ್ತಿಯುಕ್ತೋ ಭುವನಂ ಪುನಾತಿ ಹಾಗಾದರೆ ಹೇಗಿರಬೇಕು ವಾಗ್ಗದ್ಗದ ದೇವರ ಬಗ್ಗೆ ಹೇಳ್ತಾ ಇದ್ರೆ ಮಾತು ಬರಬಾರದು ಮಾತಾಡಲಿಕ್ಕೆ ಗದ್ಗದ ಕಂಠನಾಗಬೇಕು ಉದ್ಧವನಿಗೆ ಇದೇ ಅವಸ್ಥೆ ಹಿಂದೆ ಬಂದಿತ್ತು ಅದಕ್ಕೆ ನಿನಗೆ ಸಮಾನ ಪ್ರಿಯ ಇಲ್ಲ ಅಂದ ದೇವರು ಸಕಥಂ ಜರಸ ಪ್ರಾತರಾಷಾಯಾಚನೆ ಮುಂದಿನ ಹೇಳು ಇರಲಿ ಹಾಗೆ ಐದು ವರ್ಷದ ಬಾಲಕನಾದಾಗೇ ದೇವರಲ್ಲಿ ಭಕ್ತಿಯನ್ನು ಮಾಡುವಂತಹ ಉದ್ಧವನಿಗೆ ಆ ಭಗವಂತನ ಮಹಿಮೆಯನ್ನು ಕೇಳಿದಾಗ ಅದರ ಬಗ್ಗೆ ಪ್ರಶ್ನೆ ಕೇಳಿದರೆ ಧ್ವನಿಯೇ ಹೊರಗೆ ಬರಲಿಲ್ಲಂತೆ ಹಾಂ ಅದು ಅದು ಅಂತ ಐದು ವರ್ಷದಾಗಿ ಹೀಗಿದ್ದರೆ ವಯಸ್ಸಾದ ಮೇಲೆ ಇನ್ನು ಹೇಗೆ ಅನ್ಲಿಕ್ಕೆ ಮುಂದಿನ ಸಾಲಿದೆ ಜರಸಂಗತ ಅಂತ ಈಗ ಅವನು ಮುಪ್ಪಿಗೆ ಬಂದಿದ್ದಾನೆ ಚಿಕ್ಕ ವಯಸ್ಸಿನಲ್ಲಿಯೇ ಭಕ್ತಿ ಅಷ್ಟು ಬೆಳೆದು ನಿಂತಿದ್ದರೆ ಈಗ ಇಷ್ಟು ವಯಸ್ಸಾದಾಗ ಇನ್ನೆಷ್ಟು ಭಕ್ತಿ ಬೆಳೆದಿರಲಿಕ್ಕಿಲ್ಲ ಅಂತಹ ಭಕ್ತನಾದಂತಹ ಉದ್ಧವನಿಗೆ ಮಾತಾಡ್ಲಿಕ್ಕೆ ಬರಲಿಲ್ಲಂತೆ ಕೃಷ್ಣ ಅಂತ ಹೆಸರು ಕೇಳಿದರೆ ಅಷ್ಟು ಗಗ್ಗದಿತ ಕಂಠನಾಗಿದ್ದಾನೆ ಅಂತ ಅದು ಭಕ್ತಿಯ ಲಕ್ಷಣ ವಾಗ್ಗದ್ಗದಾಭವತಿ ಎಸ್ ಚಿತ್ತಂ ದ್ರವತೆ ಮನಸ್ಸು ಕರಿಗೆ ಹೋಗುತ್ತೆ ಕರಿಗೆ ಹೋಗೋದು ಅಂದರೆ ಪೂರ್ಣವಾಗಿ ಭಗವಂತನಲ್ಲಿ ಆಸಕ್ತವಾಗೋದು ಸ್ನೇಹವನ್ನು ಮಾಡುವುದು ಎಷ್ಟ ರುದತಿ ದೇವರ ಮಹಿಮೆಯನ್ನು ಕೇಳಿ ನಮ್ಮ ದೋಷಗಳನ್ನೆಲ್ಲ ನೆನೆಸಿಕೊಂಡು ಅವನ ಕಾರುಣ್ಯ ಎಷ್ಟು ನಮ್ಮ ಕೃತಜ್ಞತೆ ಏನು ಇದನ್ನೆಲ್ಲ ನೆನೆದರೆ ಹತ್ತು ಬಿಡ್ತಾನೆ ಇದ್ದಕ್ಕಿದ್ದಾಗೆ ಭಗವಂತನ ಲೀಲೆಗಳನ್ನು ಸ್ಮರಿಸಿಕೊಂಡು ನಗತಾನೆ ನಾಚಿಕೆ ಇಲ್ಲದೆ ಕುಣಿತಾನೆ ಹಾಡ್ತಾನೆ ಏನೇನೋ ಮಾಡುತ್ತಾನೆ ಪರವಶನಾಗಿರ್ತಾನೆ ಇಂತಹ ನನ್ನ ಭಕ್ತಿಯನ್ನು ಮಾಡುವ ವ್ಯಕ್ತಿ ತಾನು ಪವಿತ್ರನಾಗ್ತಾನೆ ಅಂತ ಅಲ್ಲ ಕೇವಲ ಭುವನಂ ಪುನತ್ ತಾನಷ್ಟೇ ಪವಿತ್ರನಾಗೋದಲ್ಲ ತನ್ನ ಸುತ್ತಮುತ್ತ ಬಂದ ಎಲ್ಲ ಸಜ್ಜನರನ್ನೂ ಪವಿತ್ರಗೊಳಿಸಿ ಎಲ್ಲರನ್ನೂ ಉದ್ಧಾರ ಮಾಡುವಂತಹ ಮಹಾನುಭಾವನಾಗಿರ್ತಾನೆ ಅಂತ ಭಗವಂತ ಹೇಳಿದ ಇದರ ಬಗ್ಗೆ ಏಕಾದಶ ಸ್ಕಂಧದ ಪ್ರಾರಂಭದಲ್ಲಿಯೇ ಒಮ್ಮೆ ನಿರ್ಣಯ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು ಹಾಗಾದರೆ ಎಲ್ಲರೂ ಮಾತನಾಡುವಾಗ ಕಂಠಗದ್ಗದವಾಗಬೇಕು ಅವರು ಅಳಬೇಕು ಕುಣಿಯಬೇಕು ಹಾಡಬೇಕು ಅಂದರೆ ಮಾತ್ರ ಅವರಿಗೆ ಭಕ್ತಿ ಇಲ್ಲದೇ ಇದ್ದರೆ ಇಲ್ಲವೇ ಇಲ್ಲ ಅಂತ ಮಾತ್ರ ಸರ್ವಥಾ ತಿಳಿಯಬೇಡಿ ಹೀಗೂ ಕೆಲವು ಭಕ್ತರು ಇರ್ತಾರೆ ಇನ್ನು ಕೆಲವು ಭಕ್ತರು ಗಂಭೀರವಾಗಿಯೂ ಇರ್ತಾರೆ ಅವರ ಭಕ್ತರು ಅಲ್ಲ ಅಂತೂ ತಿಳಿಯೋ ಹಾಗಿಲ್ಲ ಯಾರವರು ಹಾಗಾದರೆ ಭಕ್ತಿ ಇದೆ ಅಂತನ್ಲಿಕ್ಕೆ ಏನು ಚಿಹ್ನ ಏನಾದರೂ ಒಂದು ಚಿಹ್ನ ಬೇಕಲ್ಲ ಇಲ್ಲ ಅಂದರೆ ಹೇಗೆ ಚಿತ್ತದ್ರವ ತಥಾ ಸ್ಥೈರ್ಯಂ ಪ್ರಸಾದ ಭಕ್ತಿ ಲಕ್ಷಣ ಈ ಮೂರಿರಬೇಕು ಅಲ್ಲಿ ಎರಡು ಹೇಳಿದ್ದಾರೆ ಇಲ್ಲೊಂದು ಸೇರಿಸಿದರು ಮುಖಪ್ರಸಾದಾರ್ಚ್ಛ ಭಕ್ತಿರ್ಜ್ಞೆಯಥಾನ್ಯಥ ಆ ಅಚ್ಚ ಅನ್ನುವುದರಿಂದ ಸೂಚಿತವಾದ ಮೂರನೇದಾಗಿ ಇಲ್ಲಿ ಸೇರಿಸಿದರು ಚಿತ್ತದ್ರವ ತಥಾ ಸ್ಥೈರ್ಯಂ ಪ್ರಸಾದೋ ಭಕ್ತಿ ಲಕ್ಷಣ ಚಿತ್ತದ್ರವ ಬಂದು ಸೇರಿಸಿದ್ದಾರೆ ಮನಸ್ಸು ಕರಗಬೇಕು ವಿಶೇಷವಾದಂತಹ ಸ್ನೇಹ ಉಕ್ಕಿ ಬರಬೇಕು ಅಂತ ಅರ್ಥ ಕರಗೋದು ಅಂದರೆ ವಿಶೇಷವಾದ ಭಗವಂತನಲ್ಲಿ ಉಕ್ಕಿ ಬರಬೇಕು ಅದು ಒಳಗಿರ್ತದೆ ಕಾಣಿಸ್ಬೇಕಾಗಿಲ್ಲ ಅದು ನಮ್ಮ ಅನುಸಂಧಾನಕ್ಕೆ ಬಂದರೆ ಸಾಕು ಸ್ಥೈರ್ಯಂ ದೃಢವಾದ ನಿಶ್ಚಯ ಇರಬೇಕು ಆ ದೇವರ ಮಹಾತ್ಮ್ಯದ ಬಗ್ಗೆ ದಾರಿಢ್ಯ ಇರಬೇಕು ಅದರ ವಿವರಣೆ ಶ್ರೀಮದ್ ಆಚಾರ್ಯರು ಮಾಡ್ತಾರೆ ದಾರಿಢ್ಯ ಅಂದರೆ ಏನು ಅಂತ ಪ್ರಸಾದ ಮುಖ ವಿಕಾಸ ಆಗಿರಬೇಕು ಮನಸ್ಸಿಗೆ ಆಹ್ಲಾದ ಆಗಿರಬೇಕು ಮುಖ ಅರಳಿರಬೇಕು ಇಷ್ಟಿದ್ದು ಇದರ ಜೊತೆಗೆ ಅವನು ಕುಣಿಯಬಹುದು ನಗಬಹುದು ಅಳಬಹುದು ಅದನ್ನೆಲ್ಲ ಮಾಡಬಹುದು ಮಾಡದೇ ಇರಬಹುದು ಮಾಡಿದರೂ ಸರಿ ಮಾಡದೇ ಇದ್ದರೂ ಸರಿ ಅದು ಅವರವರ ಅಧಿಕಾರ ಭೇದ ಅವರದೇ ಆದಂತಹ ಮಾನಸಿಕವಾದ ದೈಹಿಕವಾದಂತಹ ಏನು ಸ್ಥಿತಿಗತಿಗಳಿವೆ ನೇಚರ್ ಅದಕ್ಕೆ ತಕ್ಕ ಹಾಗೆ ಅವರವರು ಕೆಲವರು ಅಳಬಹುದು ಅಳದೇ ಇರಬಹುದು ಆದರೆ ಇದು ಮಾತ್ರ ಕಾಮನ್ ಇರಲೇಬೇಕು ಅವನು ಭಕ್ತಾಂತಾಗಬೇಕಾದರೆ ದೇವರಲ್ಲಿ ಸ್ನೇಹ ಇರಬೇಕು ಅರ್ಥಾತ್ ಸ್ನೇಹ ವಿಶೇಷವಾಗಿ ಉಕ್ಕಿ ಬರಬೇಕು ಮಹಿಮೆಯನ್ನು ಕೇಳುವಾಗ ಮಹಿಮೆಯನ್ನು ಕೇಳ್ತಾ ಇರ್ತಾರಷ್ಟೇ ಕಥೆಯನ್ನು ಅದರಿಂದ ಏನು ಭಾವನೆ ಬರೋದಿಲ್ಲ ಮನಸ್ಸಿನಲ್ಲಿ ಅದು ಪ್ರಯೋಜನ ಇಲ್ಲ ಯೋ ಇಷ್ಟು ಉಪಕಾರ ಮಾಡಿದ್ದಾನಲ್ಲ ದೇವರು ಒಂದೊಂದು ಮಾತನ್ನು ಕೇಳುವಾಗ ಸ್ನೇಹ ಬರ್ತಾ ಇರಬೇಕು ಮನಸ್ಸು ಕರಗೋದು ಅನ್ನೋದರ ಅರ್ಥ ಜೊತೆಗೆ ಸ್ಥೈರ್ಯ ಇರಬೇಕು ಯಾರೇ ಏನೇ ಹೇಳಿದರೂ ದೇವರ ಬಗ್ಗೆ ಅವನಿಗೆ ಸಂಶಯ ಬರಬಾರದು ಮುಖ ಅರಳಬೇಕು ಮನಸ್ಸು ವಿಕಸಿತವಾಗಬೇಕು ಇದು ಭಕ್ತಿಯ ಲಕ್ಷಣ ಆಧಿಕ್ೇನದು ತತ್ರ ಸ್ಥೈರ್ಯಮೇ ವಿಶೇಷತ ಅದರೊಳಗೂ ಇದು ಆಧಿಕ್ೇನ ಭಕ್ತಿಯ ಲಕ್ಷಣ ಹಿಂದೆ ಅನ್ವಯ ಮುಖ್ಯವಾದ ಭಕ್ತ ಲಕ್ಷಣ ಈ ಮೂರು ಅದರೊಳಗೂ ವಿಶೇಷ ಯಾವುದು ಅಂದರೆ ನಡುವಿನದು ಸ್ಥೈರ್ಯ ಅವನ ಮನಸ್ ಕರಗದೆ ಅಂದರೆ ಅಡ್ಡಿಯಿಲ್ಲ ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ಅವನ ಜಗಜ್ಜನ್ಮಾಧಿ ಕಾರಣತ್ವದ ಬಗ್ಗೆ ಯಾರು ಏನೇನು ಹೊಡೆಕೊಂಡ್ರೂ ಇವನ ಮನಸ್ಸಿನೊಳಗೆ ಸಂಶಯ ಬರಬಾರದು ಮೊಟ್ಟೆ ಮೊಟ್ಟೆಯಾಗಿರಬೇಕು ಅದು ಭಕ್ತಿ ಅಂತ ಅರ್ಥ ಅವನಿ ತಿಳ್ಕೊಳ್ರಿ ಬಹಳ ಮಹತ್ವದ ಮಾತಿದು ಸೈದ್ಧಾಂತಿಕವಾದ ನಿಷ್ಠೆ ಏನಿದೆ ಏ ನೀವು ಬರೀ ಸಿದ್ಧಾಂತ ಸಿದ್ಧಾಂತ ಅಂತ ಬರೀ ಕುಟ್ಟಿ ಕುಟ್ಟಿ ಹೇಳ್ತೀರಿ ನಿಮಗೇನು ಭಕ್ತಿನೇ ಇಲ್ಲ ಅಂತ ಹೀಗನ್ನಬಾರದು ಅದು ದೊಡ್ಡ ಭಕ್ತಿ ಅದು ಸ್ಥೈರ್ಯವೂ ದೊಡ್ಡ ಭಕ್ತಿ ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ಅವನಿಗೆ ಅಷ್ಟು ದಾರಿಢ್ಯ ಇದೆ ಅಂದರೆ ಮಹಾತ್ಮ ಜ್ಞಾನದ ಬಗ್ಗೆ ಮಹಾತ್ಮ್ಯದ ಬಗ್ಗೆ ಅದೂ ಒಂದು ಭಕ್ತಿಯ ಪ್ರಧಾನವಾದ ಲಕ್ಷಣ ಅಷ್ಟಿದ್ದ ಮೇಲೆ ಅವನಿಗೆ ಸ್ನೇಹ ಇದ್ದೇ ಇರುತ್ತದೆ ಸ್ನೇಹ ಇಲ್ಲದೆ ಬರೀ ಮಹಾತ್ಮಜ್ಞಾನ ಇದ್ರೆ ಭಕ್ತಿ ಅಂತ ಹೇಗಂತೀರಿ ಅಂತ ಅನ್ನೋ ಹಾಗಲೇ ಇಲ್ಲ ಆ ಮಹಾತ್ಮ ಜ್ಞಾನದ ಬಗ್ಗೆ ಅಷ್ಟು ದಾರಣೆ ಇದ್ರೆ ಅವನಿಗೆ ಸ್ನೇಹ ಇದ್ದೇ ಇರ್ತದೆ ಆದರೆ ಅದರ ವಿಕಾರ ಹೊರಗೆ ತೋರದೇ ಇರಬಹುದು ಬೇಕಾಗಿಲ್ಲ ಅದನ್ನೇ ವಿವರಣೆ ಮಾಡ್ತಾರೆ ಶ್ರೀಮದಾಚಾರ್ಯರು ದಂಭಸ ಚಲಭಕ್ತಿಯಶ್ಚ ಯಸ್ಮಾದ ಅಶ್ವಾದಿ ಕಂಭವೇ ಯಾಕೆ ಇದನ್ನಿಷ್ಟು ಪ್ರಶಸ್ತವಾದ ಲಕ್ಷಣ ಅಂತ ಹೇಳ್ತಾ ಇದ್ದೀರಿ ಅತ್ತರೆ ಕರೆದರೆ ಕುಣದರೆ ಹಾಡಿದರೆ ಅದು ಅದೇ ಪ್ರಧಾನವಾದ ಭಕ್ತಿ ಲಕ್ಷಣ ಅಂತ ಹೇಳಿಬಿಡ್ಬೋದಲ್ಲ ಅಂದರೆ ಅದು ಮೋಸ ಮಾಡಬೋದು ಏನು ಭಕ್ತಿ ಇರೋದಿಲ್ಲ ಇಲ್ಲ ಇಲ್ಲದೇ ಇದ್ದರೂ ಕೂಡ ದಂಭ ಇಲ್ಲದಿದ್ದದ್ದನ್ನು ತೋರಿಸುವುದಕ್ಕೆ ದಂಭ ಅಂತಾರೆ ಒಳಗೇನಿಲ್ಲದೇ ಇದ್ದರೂ ಮೇಲೆ ಅತ್ತ ಹಾಗೆ ನಕ್ಕ ಹಾಗೆ ಕುಣದ ಹಾಗೆ ತೋರಿಸ್ಬೋದು ಅದರಿಂದ ಮೋಸ ಆಗ್ಬೋದು ಭಕ್ತಿ ಇಲ್ಲದೇ ಇದ್ದವರನ್ನು ಭಕ್ತಿ ಇದೆ ಅಂತ ನಾವು ತಿಳಿದುಕೊಳ್ಳುವ ಸಾಧ್ಯತೆ ಇದೆ ಅಂತಹ ದೃಢವಾದ ಲಿಂಗ ಅಲ್ಲ ಅದು ನಿರವಕಾಶವಾದ ಅವ್ಯಭಿಚಾರಿಯಾದಂತಹ ಚಿಹ್ನ ಅಲ್ಲ ಅದು ಮೋಸ ಆಗಲಿಕ್ಕೆ ಅವಕಾಶ ಇದೆ ಚಲಭಕ್ತಿ ಚಂಚಲ ಭಕ್ತಿ ಇರ್ತದೆ ಹಾಗೂ ಹೀಗೂ ಹೊಯ್ದಾಡ್ತಿರ್ತಾನೆ ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ಅವನ ಜಗತ್ ಕಾರಣತ್ವದ ಬಗ್ಗೆ ಅಷ್ಟು ದೃಢವಾದ ನಿಶ್ಚಯ ಇರೋದಿಲ್ಲ ಒಂದ್ಸಲ ಭಾರೀ ನಿಶ್ಚಯ ಇರ್ತದೆ ಒಮ್ಮೆ ಸಂಶಯ ಬರ್ತದೆ ಚಲಭಕ್ತಿ ಇದ್ದವರು ಕೂಡ ಅವರು ಯಾವಾಗ ಭಕ್ತಿ ಬಂದಿರ್ತದೆ ಆ ಕುಡಿದು ಬಿಡ್ತಾರೆ ಅಂದು ಮಾತ್ರಕ್ಕೆ ಅವರು ಮಹಾಭಕ್ತರು ಅಂತ ತಿಳ್ಕೊಳ್ಳೋ ಹಾಗಿಲ್ಲ ದಾಂಭಿಕರೂ ನಾಟಕ ಮಾಡಬಹುದು ಚಂಚಲ ಭಕ್ತಿ ಇದ್ದವರು ನಾಟಕ ಅಲ್ಲದೆ ಇದ್ರು ಕದಾಚಿತ್ ಅವರಿಗೆ ಭಕ್ತಿಯ ಉದ್ರೇಕ ಆದಾಗ ಕುಣಿದು ಬಿಡ್ತಾರಷ್ಟೇ ಇನ್ನುಳದ ಹೊತ್ತಿಗೆ ಅವರಿಗೆ ಭಕ್ತಿ ಇರೋದೇ ಇಲ್ಲ ಅವರು ಪೂರ್ಣ ಭಕ್ತರಲ್ಲ ಆದರೆ ಈ ಸ್ಥೈರ್ಯ ಅನ್ನೋದೇನಿದೆ ಇದು ಇದ್ರೆ ಮಾತ್ರ ಅವರು ನಿಜವಾದ ಭಕ್ತ ಕೊನೆಯವರಿಗೂ ಭಕ್ತನೇ ಅವನು ಅದಕ್ಕಾಗೇ ಕೆಲವರು ದಂಭಾದಿ ಪರಿಹಾರಾರ್ಥಂ ನಿಗೃಹೀಯಾಚ ಧೀರಧೀಹಿ ನಾನೇನು ಇ ಇಲ್ಲದೇ ಇದ್ದರೂ ಸುಮ್ಮನೆ ಮೋಸ ಮಾಡ್ತೀನಿ ಅಥವಾ ಚಂಚಲ ಭಕ್ತಿ ಇದೆ ಅಂತ ಯಾರಾದರೂ ತಿಳ್ಕೋಬಾರದು ಇದ್ದಕ್ಕಿದ್ದಾಗಿ ಒಮ್ಮೆ ಭಕ್ತಿ ಬಂದುಬಿಟ್ಟಿದೆ ಅಂತ ಅಂತ ಅನ್ನೋದಕ್ಕೆ ಒಳಗೆ ಎಷ್ಟೇ ಭಕ್ತಿ ಉದ್ರಿಕ್ತವಾದರೂ ಅದನ್ನು ತಡ್ಕೊಳ್ತಾರೆ ಸಹನೆ ಮಾಡ್ತಾರೆ ಹೇಗೆ ದುಃಖವಾದರೂ ಅದನ್ನು ತೋರಿಸಿಕೊಳ್ಳದೆ ಒಳಗೆ ಸಹನೆ ಮಾಡಿಕೊಳ್ತಾರೆ ಧೀರರು ಹಾಗೆ ಭಕ್ತಿಯ ಉದ್ರೇಕವಾಗಿದ್ದರೂ ಕೂಡ ತೋರಿಸಿಕೊಳ್ಳದೇ ಇದ್ದಂತೆ ಭಕ್ತಿಯನ್ನು ಒಳಗೇ ತಡೆದುಕೊಳ್ಳುವಂತಹ ಸ್ವಭಾವವು ಕೆಲವು ಧೀರರಿಗೆ ಇರುತ್ತದೆ ಅದರ ಹಿನ್ನೆಲೆ ಅವರ ಸಹಜವಾದ ಸ್ವಭಾವವೇ ಹಾಗೆ ಅನ್ನೋದು ಒಂದು ಸ್ವಭಾವ ಹಾಗೆ ಅನ್ನೋದಲ್ಲ ಅವರಿಗೂ ಅಳು ಬರ್ತದೆ ಕುಣಿಬೇಕು ಅಂತ ಅನಿಸ್ತದೆ ಆದರೂ ತಡ್ಕೊಳ್ತಾರೆ ಅನಿಸೋದೇ ಇಲ್ಲ ಕೆಲವರಿಗೆ ಸ್ಥೈರ್ಯ ಇರುತ್ತದೆ ಮುಗಿದೋಯಿತು ಕೆಲವರಿಗೆ ಅನಿಸಿದರೂ ತಡ್ಕೊಳ್ತಾರೆ ಯಾಕೆ ಅಂದರೆ ಜನ ಏನಾದರೂ ಸುಮ್ಮನೆ ಇವನ ನಾಟಕ ಮಾಡ್ತಾನೆ ಅಂತ ಅಂದ್ಕೊಂಡ್ಬಿಡ್ತಾರಪ್ಪ ಬೇಡ ಬೇಡ ಯಾಕೆ ಅಂತ ಬಿಡ್ತಾರೆ ಅತ ಹಾಗಾದರೆ ಏನಿರಬೇಕು ಸ್ಥೈರ್ಯ ಇರಬೇಕು ಯಾವ ಅವಸ್ಥೆಯಲ್ಲಿ ಆಧ್ಯಾತ್ಮಿಕೈ ಕ್ಲೇಷೈ ಶರೀರಕ್ಕೆ ಸಂಬಂಧಪಟ್ಟ ರೋಗ ರುಜಿನೆಗಳಾದಾಗ ಆಧಿಭೂತ ಅಧಿಭೂತ ಆದಿಭೂತ ಆದಿದೈವಿಕೈ ಆದಿಭೌತಿಕವಾದ ಆದಿದೈವಿಕವಾದಂತಹ ಕ್ಲೇಷಗಳು ರಾಜರಿಂದ ಚೋರರಿಂದ ಇನ್ನನೇಕ ಬಾಹ್ಯ ವಸ್ತುಗಳಿಂದ ಏನಾದರೂ ಆಘಾತಾದಿಗಳಾದರೆ ಅಂತಹ ಆದಿಭೌತಿಕ ಕ್ಲೇಷಗಳು ಆದಿ ದೈವಿಕವಾಗಿ ಅತಿವೃಷ್ಟಿ ಅನಾವೃಷ್ಟಿ ದುರ್ಭಿಕ್ಷೆ ಮೊದಲಾದಂತಹ ದೇವತೆಗಳ ಸಂಕಲ್ಪದಿಂದ ಆಗುವಂತಹ ವಿಚಿತ್ರವಾದ ದುಃಖಗಳು ದೈಹಿಕ ರಾಜರು ಮೊದಲಾದವರುಗಳಿಂದ ಅತಿವೃಷ್ಟಿ ಅನಾವೃಷ್ಟಿಯಾದಿಗಳಿಂದ ಯಾವುದೇ ತರಹದ ಕ್ಷೋಭವಾಗಿರಲಿ ವಿಷ್ಣು ಭಕ್ತಿಯಲ್ಲಿ ಚಾಂಚಲ್ಯ ಬರಬಾರದು ಏನು ಇಷ್ಟೆಲ್ಲ ಮಾಡಿದರೂ ನಮ್ಮ ಹಣೆ ಬರಹ ಅಂತ ಹೇಳಿ ವಿಶ್ವಾಸ ಕಳೆದುಕೊಳ್ಳೋದಲ್ಲ ಏನು ಬೇಕಾದ್ದಾಗಲಿ ನನ್ನ ಯೋಗ್ಯತೆ ನನ್ನ ಕರ್ಮದ ಪ್ರಕಾರ ನನಗೆ ಈ ಸುಖ ದುಃಖಗಳಾಗ್ತವೆ ಹೊರತು ಇದರರ್ಥ ದೇವರಿಗೆ ಕಾರುಣ್ಯ ಇಲ್ಲ ದೇವರು ಸ್ವತಂತ್ರ ಅಲ್ಲ ದೇವರು ಇಲ್ವೇ ಇಲ್ಲ ಇದ್ರೆ ಹೀಗೆಲ್ಲ ಯಾಕಾಗ್ತಿತ್ತು ಇಂತಹ ಎಲ್ಲ ಸಣ್ಣ ಸಣ್ಣ ಕಾರಣಗಳಿಗಾಗಿ ಮನಸ್ಸಿನಲ್ಲಿ ಚಾಂಚಲ್ಯವನ್ನು ತಂದುಕೊಳ್ಳದೇ ಇದ್ದವರು ಯಾರೋ ಅವರು ನಿಜವಾದ ಭಕ್ತರು ವಾಕ್ಯ ಇಷ್ಟು ವೇದತಂತ್ರಾಜ್ಞೀಹಿ ಉಪದೇಶ ಇಷ್ಟು ಕೆಲವರು ಏನೇನೋ ವಾಕ್ಯವನ್ನು ಅಂದರೆ ಸಾಮಾನ್ಯ ಜನ ತಲೆ ಕೆಡಸುವಂತಹ ಮಾತುಗಳನ್ನ ಆಡ್ತಾರೆ ಯಾರೋ ಜನ ಮಾತಾಡೋದು ಬಂಧು ಬಳಗದವರಲ್ಲ ವೇದಗಳಲ್ಲೇ ಶಾಸ್ತ್ರಗಳಲ್ಲೇನೆ ಆಪಾತಃ ಸಂಶಯ ಬರೋ ಅಂತಹ ಮಾತುಗಳಿರ್ತವೆ ಅಂಥ ಯಾವ ಮಾತುಗಳನ್ನು ಓದಿದ್ರು ನೀವು ವೇದದೊಳಗೆ ಹೀಗೆ ಹೇಳಿಬಿಟ್ಟಿದ್ದಾರಲ್ರಿ ಏನು ಮಾಡೋದು ಏಕೋ ರುದ್ರೋನು ದ್ವಿತೀಯ ತಸ್ಥೆ ಅಂತಿದೆ ಇದೇನೋ ಮಾಧ್ವರ ಹುಟ್ಟಿವೆ ಅನಿವಾರ್ಯ ಮಂದಿಯೊಳಗೆ ಅಲ್ಲಿಗೆ ಬರೋದಿಲ್ಲ ಆದರೆ ವೇದದೊಳಗೆ ಎಲ್ಲ ತರಹದ ಮಾತುಗಳೂ ಇವೆ ಅಂತ ಏನಾದರೂ ಸಂಶಯ ಬಂದುಬಿಟ್ರೆ ಹೋಯಿತು ಆ ಬ್ರಹ್ಮಸೂತ್ರಾದಿಗಳನ್ನು ಓದಿ ಅನುವ್ಯಾಖ್ಯಾನ ಸುಧಾದಿ ಗ್ರಂಥಗಳನ್ನು ಓದಿ ಈಗಿನ ಕಾಲಕ್ಕೆ ಹೇಳ್ತೇನೆ ಅತ್ಯಂತ ದೃಢವಾದ ನಿರ್ಣಯವನ್ನು ಮಾಡಿಕೊಂಡಿರಬೇಕು ಎಂಥ ವೇದವಾಕ್ಯಗಳನ್ನು ಓದಿದರೂ ಎಷ್ಟೇ ಪುರಾಣಗಳನ್ನು ಓದಿದರೂ ಮನಸ್ಸಿಗೆ ಸಂಶಯ ಬಂದಿರಬಾರದು ವೇದ ತಂತ್ರಾಜ್ಯ ಉಪದೇಶ ಇಷ್ಟು ಚಾದೃಶಿ ಯಾವ ಗುರುಗಳ ಉಪದೇಶ ಯಾವ ಬಂಧುಗಳ ವಾಕ್ಯ ಯಾವ ವೇದ ತಂತ್ರಾದಿ ರೂಪವಾದ ಶಾಸ್ತ್ರಗಳು ಯಾವುಗಳನ್ನು ಓದಿದಾಗಲೂ ಮನಸ್ಸಿನಲ್ಲಿ ಚಾಂಚಲ್ಯ ಬರಬಾರದು ಇದು ನಿಜವಾದ ಸ್ಥೈರ್ಯ ಇದನ್ನು ಯಾರೂ ನೋಡಿ ನಿಮಗೆ ದಕ್ಷಿಣೆ ಕೊಡೋದಿಲ್ಲ ನೀವೇ ನೀವು ಅಳತೆಗೋಲನ್ನು ತಿಳಿದುಕೊಂಡು ನಿಮ್ಮನ್ನು ನೀವು ಅಳೆದುಕೊಳ್ಳಬೇಕು ನಮ್ಮನ್ನು ನಾವು ಅಳೆದುಕೊಳ್ಳಬೇಕಷ್ಟೇ ಇದಕ್ಕೆ ಮಂದಿಗೆ ಅವರು ವೇಷಭೂಷಣ ನೋಡಿ ದಕ್ಷಿಣೆ ಕೊಡೋರಷ್ಟೇ ಸಮಸ್ಯೆ ಇಲ್ಲ ನಮ್ಮಲ್ಲಿ ನಿಜವಾದ ಭಕ್ತಿ ಎಷ್ಟಿದೆ ಅಂತ ಶ್ರೀಮದಾಚಾರ್ಯರು ಹೇಳಿದ ಮಾನದಂಡದಿಂದ ನಾವು ಅಳದುಕೊಂಡು ಎಷ್ಟು ಹಿಂದೆ ಇದ್ದೇವೆ ಆದರೆ ನಾವೆಷ್ಟು ಪೂರ್ಣರೂ ನಾವು ಭ್ರಮಿಸಿದ್ದೇವೆ ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ನಡೆಯುವ ಪ್ರಯತ್ನ ಮಾಡಬೇಕಷ್ಟೆ ಬಲವಚ್ಛಾಸನ ಇರುವ ಅಪಿ ನೀನೇನಾದರೂ ವಿಷ್ಣು ಭಕ್ತಿ ಮಾಡಿದರೆ ಈ ಧರ್ಮವನ್ನು ಪರಿಪಾಲನೆ ಮಾಡಿದರೆ ನೀನು ಕೊಂದು ಬಿಡ್ತೇನೆ ಅಂತ ಹೆದರಿಸ್ಬೋದು ಯಾರಾದರೂ ಕೊಂದರೆ ಕೊಲ್ಲು ನಾನೇನು ಸಿದ್ಧಾಂತ ಬಿಡೋದಿಲ್ಲ ಅನ್ನುವಂತಹ ದೀಕ್ಷೆ ಇರಬೇಕು ಯಸ ಭಕ್ತಿರ್ನಚಾಲ್ಯತೆ ಸೇವ ಪರಮೋ ಭಕ್ತಃ ವಿಷ್ಣೋರ್ ಹೃದಯವಲ್ಲಭ ಅವನು ನಿಜವಾದ ಭಕ್ತ ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾದ ಭಕ್ತ ಯಾರು ಅಂದರೆ ಅವ ಹೃದಯವಲ್ಲಭ ಹೃದಯಕ್ಕೆ ಪ್ರಿಯನಾದವ ಅಂತ ಒಂದರ್ಥ ಹೃದಯ ಅನ್ನುವ ಶಬ್ದಕ್ಕೆ ಪ್ರಿಯ ಅಂತ ಅರ್ಥ ಇದೆ ಕೋಶದಲ್ಲಿ ತಾಮ್ರಪ್ರಣಯಾಚಾರ್ಯರು ಹೇಳ್ತಾರೆ ಹೃದಯ ಪ್ರಿಯಮಿತ್ಯಭಿಧಾನಾತ್ ಹೃದಯ ಅಂದರೆ ಪ್ರಿಯ ವಲ್ಲಭ ಅಂದ್ರೆ ಪ್ರಿಯ ಹೃದಯವಲ್ಲಭ ಅಂದರೆ ಪ್ರಿಯ ಪ್ರಿಯ ಅಂದರೆ ಮಹಾಪ್ರಿಯ ಅಂತ ಅರ್ಥ ಇಂತಹ ಭಕ್ತ ಯಾರೋ ಅವನ ಮೇಲೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಇದೆ ಇನ್ನುಳದವರ ಮೇಲೆ ಸಾಮಾನ್ಯವಾದ ಪ್ರೀತಿ ಇದೆ ಸ್ಥೈರ್ಯವನ್ನು ದೇವರು ಮುಖ್ಯವಾಗಿ ಅಪೇಕ್ಷೆ ಪಡ್ತಾನೆ